ಸಂಜೆಯನ ಮೇಲೆ ಆದ ಪರಿಣಾಮವನ್ನು ವೈಶಂಪಾಯನರು ಜನಮೇಜಯನಿಗೆ ತಿಳಿಸಲು ಮರೆಯಲಿಲ್ಲ ಪನ್ನಗನ ಸಿರಿ ಮಂಚದಾತನು ಬೆನ್ನಲಿರಲು ಈ ಪಾಂಡುತನಯರಿಗೆ ಇನ್ನು ಮಂಗಳವೂ ಪನ್ನಗನ ಸಿರಿ ಬೆನ್ನಲಿರಲು ಈ ಪಾಂಡುತನ ಇನ್ನು ಮಂಗಳವೆನು ಸಂಜಯ ಬಂದನು ಇಭೂದಿಗೇ ಧರ್ಮಮೂರ್ತಿಯೂ ಸತ್ಯಾವತಾರಿಯು ಆದ ಶ್ರೀಕೃಷ್ಣ ಸಹಾಯಕ್ಕೆ ಇರುವಾಗ ಈ ಪಾಂಡುತನೆಯರಿಗೆ ಮಂಗಳವೂ ವಿನ ಬೇರೇನು ತಾನೇ ಸಂಭವಿಸಲು ಸಾಧ್ಯ ಎಂದುಕೊಂಡು ಹಸ್ತಿನಾಪುರಕ್ಕೆ ಮರಳಿದ ಜನಮೇಜಯ ಭೂಪಾಲ ಜನಮೇಜಯ ಸಂಜಯ ಹಸ್ತಿನಾಪುರಕ್ಕೆ ಮರಳಿದ ಅರಮನೆಗೆ ಬಂದ ಧೃತರಾಷ್ಟ್ರನ ಕಂಡ ಬಂದನಾ ಧೃತರಾಷ್ಟ್ರರಾಯನ ಮಂದಿರ ಕೇ ಕಂಡ ಮಹಿಷನನು ಒರಡು ಮಾತಿನಿಸೂಚಿಸಿ ಮರಳಿದನುಮನೆಯೇ ಸಂಜಯ ಆಗಿದಿತು ಪಾಂಡವರ ಹೇಳಿದದನ್ನು ಒಂದೆರಡು ಮಾತಿನಲ್ಲಿ ಸಂಕ್ಷೇಪವಾಗಿ ತಿಳಿಸಿ ತನ್ನ ಮನೆಗೆ ತೆರಳಿದ ಅಂದು ರಾತ್ರಿ ಸಂಜೆಯ ತನ್ನ ಮನೆಗೆ ಮರಳಿದ ನಂತರ ಮಲಗುವ ಕೋಣೆಗೆ ಧೃತರಾಷ್ಟ್ರ ಬಂದು ಹಾಸಿಗೆಯ ಮೇಲೆ ಪವಡಿಸಿದ ಪವಡಿಸಿದ ಅಷ್ಟೇ ಬರದೆ ಹೊರಳಾಡಲು ಪ್ರಾರಂಭಿಸಿದ ಅಂದಿನಿ ರುಳುಳು ನಿದ್ರೆ ಬಾರದೆ ಅಂದಿನಿ ರುಳೊಳು ನಿದ್ರೆ ಬಾರದೆ ನೊಂದು ವಿದುರನ ಕರೆದು ರಾಯಣ ತಂದೆ ಬಿಸುಸುಯುತ್ತನು ಬಿದನು ವಿದುರದೇ ವಂಗೆ ವಿದುರನಿಗೆ ಹೇಳಿ ಕಳಿಸಿದ ಧತರಾಷ್ಟ್ರ ವಿದುರ ಬಂದ ಬಿಸು ಸುಯುತ್ತಿದುರ ನಾಳೆ ಸಭೆಯಲ್ಲಿ ಸಂಜಯ ಧರ್ಮರಾಜಾದಿಗಳು ಏನು ಹೇಳಿದರು ಎಂಬುದನ್ನು ಹೇಳುತ್ತಾನೆ ನಾಳೆ ಸಭೆಯಲ್ಲಿ ಬಂದ ಕದನನು ಹೇಳುವನು ಸಂಜಯನೂ ನಾಳೆ ಸಭೆಯಲ್ಲಿ ಬಂದಹದನನು ಹೇಳುವನು ಸಂಜಯನು ಸಂಧಿಯೋ ಕಾಳಗವೋ ಮುಂದರಿಯವಾರದುಗುಡವಾಯ್ ತನಗೆ ಬಿದುರ ಸಂಧಿ ಆಗುತ್ತದೆಯೋ ಸಂಗ್ರಾಮವೆಯೋ ಏನಾಗುವುದೋ ತಿಳಿಯದೆ ದುಗುಡಾಯಿತು ವಿದುರ ದುಗುಡಾಯಿತು ಹೇಳು ನಿರುತವನು. ವಿದುರ ಹೇಳು ನಿರುತವನು. ಇಂದಿ ನಿರುಳನು ಬೀಳು ಕೊಟ್ಟುದು ನಿದ್ರೇ ವಿದುರಾ ಇಂದಿನಿರುಳನು ೂಪಾಲಕನ ಸಂ ಹೇಳೋ ವಿದುರ ಏನಾಗುವುದು ಹೇಳು ನಿದ್ದೆ ಬರುತ್ತಿಲ್ಲ ಈ ರಾತ್ರಿ ಜಾಗರಣೆ ಎಂದು ತೋರುತ್ತದೆ ಎಂದು ಗದ್ಗದಿತನಾಗಿ ವಿದುರನಿಗೆ ಹೇಳುತ್ತಾನೆ ಧೃತರಾಷ್ಟ್ರಭೂಪಾಲ ಮಹಾರಾಜ ಬಿದುರ ಹೇಳುತ್ತಾನೆ ನಿದ್ದೆ ಬರದೇ ಇರುವುದಕ್ಕೆ ಕೆಲವು ಕಾರಣಗಳಿವೆ ಬಲವಿಹೀನನು ಬಂದಿದನ ಕೂಡೊಲಿದು ತೊಡಕಿದವಂಗೆ ಕಾಮದ ಕಳವಳದಲ್ಲಿ ಧನದಳಲಿಂದ ಮರುಗುವಗೆ ಲಿ ಕೂದಿಂಗೇ ಕಳಾಬೀನಲ್ಲಿ ಕೂದಿವಂಗೆ ದೈವ ನೆಲೆ ಯಾರಿಯಾದವಂಗೇ ದಿಡ ಬಿಳಿಯೇ ಬಾರದು ನಿದ್ರೆ ಎಂದ ಭೂ ಬದಿ ಬಲವಿಹೀನನು ಬಂದಿದನ ಕೂಡ ತೊಡಗಿದವಂಗೆ ಮಹಾರಾಜ ದುರ್ಬಲನು ಬಲಿಷ್ಠನೊಂದಿಗೆ ತಾನೇ ಕಾಲು ಕೆರೆದುಕೊಂಡು ಕದನಕ್ಕೆ ಹೋದರೆ ಕಾಮದ ಕಳವಳದಲಿರ್ದಂಗೆ, ಕಾಮವು ಈಡೇರದೆ ತೊಳಲುವವನಿಗೆ ಧನಿ ಮರುಗುವಗೆ ಧನದ ಆಸೆಯಿಂದ ಪರಿತಪಿಸುವವನಿಗೆ ಕಳವಿನಲಿ ಕುದಿವಂಗೆ ಕಳ್ಳತನ ಮಾಡಿ ಕಂಡುಹಿಡಿದಾರು ಎಂದು ಅಳುಕುವವನಿಗೆ ದೈವದ ನೆಲೆಯ ನರಿಯದ ದೈವದಲ್ಲಿ ನಂಬಿಕೆ ಇಲ್ಲದೆ ಪರಮಾತ್ಮನ ನೆಲೆಯನ್ನು ತಿಳಿಯದವನಿಗೆ ್ರೇ ಎಂದನುಭೂ ಬದಿಗೆ ಬಿದುರ ಇವೆಲ್ಲ ಇರುವವನಿಗೆ ನಿದ್ದೆ ಬರುವುದಿಲ್ಲ ಎಂಬುದು ದಿಟ ಇವುಗಳಲ್ಲಿ ಮೊದಲ ಮೂರು ನಿನ್ನನ್ನು ಬಾಧಿಸುತ್ತಿಲ್ಲ ಮಿಕ್ಕ ಯಾವುದು ನಿನ್ನನ್ನು ಬಾಧಿಸುತ್ತಿದೆ ಮಹಾರಾಜ ಎಂದು ಕೇಳಿರಬೇಕು ವಿದುರ ಪಾಪ ಪಾಪ ಅವನಿಗೆ ಏನು ಹೇಳಬೇಕು ಎಂದೇ ತೋಚದೇ ಇದ್ದಿತು. ಪಾಂಡವರು ತಮಗಿಂತ ಬಲಿಷ್ಠರು ಎಂದು ಬಲ್ಲಾ ಧೃತರಾಷ್ಟ್ರ ಅವರನ್ನು ದ್ವೇಷಿಸಿ ಪೀಡಿಸಿ ಹಿಂಸಿಸಿದ ರಾಜ್ಯ ಕಾಮದಿಂದ ಪಾಂಡವರಿಗೆ ಸಲ್ಲಬೇಕಾದ ರಾಜ್ಯವನ್ನು ಕೊಡದೆ ಕಾಡಿಗೆ ಓಡಿಸಿದ ಅಖಂಡ ಸಾಮ್ರಾಜ್ಯದ ಸಿರಿ ಇದ್ದರೂ ತೃಪ್ತನಾಗದೆ ಪಾಂಡವರ ಸಿರಿ ಎಲ್ಲವನ್ನೂ ಜೂಜಿನಲ್ಲಿ ದುರ್ಯೋಧನ ಕಸಿದುಕೊಂಡಾಗ ಹಿರಿ ಹಿರಿ ಹಿಗ್ಗಿದ ಇನ್ನೂ ತೃಪ್ತಿಯಾಗಿಲ್ಲ ಅವರದನ್ನ ಅವರಿಗೆ ಕೊಡಲು ಸಿದ್ಧನಿಲ್ಲ ಮೂರ್ಖ ಮಗ ದುರ್ಯೋಧನ ಮಾಡಿರುವ ಎಲ್ಲ ಹೀನ ಕೃತ್ಯಗಳು ತಿಳಿದಿದ್ದರೂ ಕೂಡ ತಿಳಿಯದವನಂತೆ ನಟಿಸಿದ್ದಾನೆ ವಿರಾಟನಗರದಲ್ಲಿ ಇದ್ದ ಪಾಂಡವರನ್ನ ಪತ್ತೆ ಹಚ್ಚಬೇಕು ಎಂಬ ನೆಮದಿಂದ ಅಲ್ಲಿಗೆ ಹೋಗಿ ಆ ಬಡ ಸಾಮಂತರಾಜನ ಗೋವುಗಳನ್ನು ಕದ್ದು ತರಲು ಅತಿರಥ ಮಹಾರಥರೊಂದಿಗೆ ಬೃಹತ್ ಸೇನೆಯನ್ನು ಕಳಿಸಿದ ಸತ್ಯ ಧರ್ಮಗಳ ಮೂರ್ತಿಯಾಗಿದ್ದು ಬದುಕಿದ್ದಾಗಲೇ ಭಗವಂತ ಎನಿಸಿಕೊಂಡಿದ್ದ ದುಷ್ಟ ಶಿಕ್ಷಣ ದುಷ್ಟಶಿಕ್ಷಣ ಶಿಷ್ಟರಕ್ಷಣೆಯಲ್ಲಿ ನಿರತನಾಗಿದ್ದ ಶ್ರೀಕೃಷ್ಣ ಪಾಂಡವರಕಡೆ ಇದ್ದಾನೆ ಎಂದು ತಿಳಿದು ಅನ್ಯಾಯದಲ್ಲಿ ತೊಡಗಿ ಕಾಳಗಕ್ಕೆ ಸಜ್ಜಾದನೆಂದರೆ ದೈವೀ ಶಕ್ತಿಯ ಮೇಲೆ ನಂಬಿಕೆ ಇಲ್ಲವೆಂದಲ್ಲವೇ ಆಗುತ್ತದೆ ನಿದ್ದೆಯಲ್ಲಿಂದ ಬರಬೇಕು ಧೃತರಾಷ್ಟ್ರನ ಈ ಮನೋನೆಲೆಯನ್ನು ಕಂಡ ವಿಧುರ ಅವನಿಗೆ ಕೆಲವು ಅತ್ಯಮೂಲ್ಯ ನೀತಿಯ ವಿಷಯಗಳನ್ನು ತಿಳಿಸಬೇಕು ಎಂದು ಯೋಚಿಸಿದ ವಿದುರ ಧರ್ಮಾತ್ಮ ವಿದ್ವಾಂಸ ವಿವೇಕಿ ಶೀಲವಂತ ಮತ್ತು ಧೀರ ಧರ್ಮಶಾಸ್ತ್ರಗಳಲ್ಲಿ ಪಂಡಿತ ರಾಜನೀತಿಯ ತಜ್ಞ ನೀತಿಶಾಸ್ತ್ರ ಕೋವಿದ ಧೃತರಾಷ್ಟ್ರ ದುರ್ಯೋಧನಾದಿಗಳಿಗೆ ಅವರು ಮಾಡುವ ತಪ್ಪನ್ನ ವಿದುರ ಧೈರ್ಯವಾಗಿಯೂ ಹೇಳುತ್ತಿದ್ದ ಮಹಾಭಾರತದಲ್ಲಿ ಅಂಥವರು ಬೇರೊಬ್ಬರು ಇರಲಿಲ್ಲ ಎಂದರೆ ತಪ್ಪಾಗಲಿಕ್ಕಿಲ್ಲ ಧರ್ಮಜನಂತೆ ವಿದುರನು ಧರ್ಮದೇವತೆಯ ಅಂಶದಿಂದ ಹುಟ್ಟಿದವನು ನಿಯೋಗ ಪದ್ಧತಿಯಲ್ಲಿ ವಿಚಿತ್ರವೀರ್ಯನ ಹೆಂಡತಿಯ ಅಂಬಿಕೆಯ ಪ್ರೇರಣೆಯಿಂದ ದಾಸಿಯೊಬ್ಬಳಿಗೆ ವೇದವ್ಯಾಸರ ಮೂಲಕ ಹುಟ್ಟಿದವನು ವಿದುರ ದಾಸಿಯರು ಅನಿಸಿಕೊಂಡರೂ ರಾಜನಿಗೆ ಪತ್ನಿಯಂತೆಯೇ ಇರುತ್ತಿದ್ದ ಕಾಲಾದು ವಿದುರನಿಗೂ ಧೃತರಾಷ್ಟ್ರ ಪಾಂಡವಿಗೆ ಇದ್ದ ಸ್ಥಾನವೇ ಇದ್ದಿತು ಈತ ಧರ್ಮಪಕ್ಷಪಾತಿಯಾದ್ದರಿಂದ ಪಾಂಡವರು ಕುಂತಿಯೊಂದಿಗೆ ತಂದೆಯನ್ನೂ ಚಿಕ್ಕಮ್ಮ ಮಾದ್ರಿಯನ್ನೂ ಕಳೆದುಕೊಂಡ ಮೇಲೆ ಹಸ್ತಿನಾಪುರಕ್ಕೆ ಬಂದರಷ್ಟೇ ಅಂದಿನಿಂದ ಪಾಂಡವರ ಮೇಲೆ ಅದರಲ್ಲೂ ಧರ್ಮರಾಜನ ಮೇಲೆ ವಿಶೇಷ ಮಮತೆ ಪ್ರೀತಿ ವಾತ್ಸಲ್ಯ ಮೂಡಿ ಇದು ದಿನೇ ದಿನೇ ಬೆಳೆಯತೊಡಗಿತು ಪಾಂಡವರಿಗೂ ತಮ್ಮ ಅಭಿಮಾನಿ ಎಂಬ ಭರವಸೆ ಮೂಡಿ ಚಿಕ್ಕಪ್ಪ ವಿದರ್ನ ಮೇಲೆ ಪ್ರೀತಿ ಭಕ್ತಿ ಗೌರವ ಮೂಡಿತು ತನ್ನ ಪಂಚಪ್ರಾಣಗಳಂತೆ ಇದ್ದ ಪಾಂಡವರನ್ನ ಅರಗಿನ ಮನೆಯ ಹತ್ಯಾಕಾಂಡದಿಂದ ತಪ್ಪಿಸಿದ ಎಂದು ತಿಳಿದ ಮೇಲೆ ಶ್ರೀಕೃಷ್ಣನಿಗೆ ವಿದರ್ನ ಮೇಲೆ ಹೆಚ್ಚಿನ ಒಲವೂ ಮೂಡಿತು ಧರ್ಮಾತ್ಮನೂ ವಿವೇಕಿಯೂ ಆದ ವಿದುರ್ನಿಗೂ ಧರ್ಮಾವತಾರಿಯೂ ಯೋಗೇಶ್ವರನೂ ಆದ ಕೃಷ್ಣನಿಗೂ ಸ್ನೇಹ ಬೆಳೆಯಿತು ಕೃಷ್ಣನಿಗೆ ಪಾಂಡವರಿಗೆ ವಿದುರನ ಮೇಲೆ ಸಂಪೂರ್ಣ ವಿಶ್ವಾಸವಿತ್ತು ಕುಂತಿಯು ಮೈದುನನಾದ ವಿದುರ್ನ ಮನೆಯಲ್ಲೇ ಹೆಚ್ಚು ಕಾಲ ವಾಸವಾಗಿದ್ದು ಪಾಂಡವರ ವನವಾಸ ಅಜ್ಞಾತವಾಸದ ಸಮಯದಲ್ಲಿ ವಿದರ್ನ ಮನೆಯಲ್ಲೇ ಇದ್ದಳು ಪಾಂಡವರಂತು ಚಿಕ್ಕಪ್ಪ ವಿದರ್ನ ಪ್ರೇಮದ ರಕ್ಷೆಯಲ್ಲಿ ತಂದೆಯಿಲ್ಲ ಎಂಬ ಭಾವನೆಯನ್ನೇ ಮರೆತಿದ್ದರು ಇತ್ತ ದುರ್ಯೋಧನನೋ ಅವಿವೇಕಿತಾನೋ ಎಂಬುದನ್ನು ಮೇಲಿಂದ ಮೇಲೆ ತೋರಿಸುತ್ತಾ ವಿದುರನನ್ನ ತೊತ್ತಿನ ಮಗ ಎಂಬ ಹೇಯ ಭಾವನೆಯಿಂದ ಕಾಣುತ್ತಿದ್ದ ವಿದುರನ ವಿವೇಕವು ತೀರ ಸನಿಹದಲ್ಲಿ ಇದ್ದರೂ ಕೂಡ ಕತ್ತೆ ಬಲ್ಲುದೇ ಕತ್ತುರಿಯ ಗಂಧವನು ಎಂಬಂತೆ ವಿದುರನ ನೀತಿ ಮಾತುಗಳಿಂದ ಏನೂ ಪ್ರಯೋಜನ ನಡೆಯಲಿಲ್ಲ ಧೃತರಾಷ್ಟ್ರನಾದರೂ ವಿದುರನ ಮಹತ್ವವನ್ನು ಮನಗಂಡಿದ್ದರೂ ಕೂಡ ಅವನ ಮಾತಿನಂತೆ ನಡೆದುಕೊಳ್ಳುತ್ತಿರಲಿಲ್ಲ ಆದರೆ ವಿದುರ ರಾಜಕುಲದಲ್ಲಿ ಎಲ್ಲರಿಗಿಂತ ವಿವೇಕಿ ಎಂದು ಬಲ್ಲವನಾದ್ದರಿಂದ ಅವನ ನೀತಿಯ ಮಾತುಗಳನ್ನು ಕೇಳಬಯಸುತ್ತಿದ್ದ ದುರ್ನೀತನಾದ ದುಷ್ಟಮಗ ದುರ್ಯೋಧನನ ಮೇಲಿನ ಪ್ರೀತಿಯು ಧೃತರಾಷ್ಟ್ರನ ಒಳಗಣ್ಣನ್ನೂ ಕುರುಡಾಗಿಸಿತ್ತು ವಿದುರನ ಮಾತನ್ನು ಕೇಳಿದಾಗ ಹೌದು ಎನಿಸುತ್ತಿತ್ತು ಆದರೆ ತಕ್ಷಣವೇ ಮೂರ್ಖಮಗ ಮಗ ದುರ್ಯೋಧನನ ಮಾತು ಕೇಳಿ ದುಷ್ಟಕಾರ್ಯಗಳಿಗೇ ತೊಡಗಲು ಸಮ್ಮತಿಸಿಬಿಡುತ್ತಿದ್ದ ವೇದವ್ಯಾಸರಿಗೆ ಅತ್ಯಂತ ಪ್ರೀತಿಪಾತ್ರರಾದವರಲ್ಲಿ ವಿದುರ ಒಬ್ಬ ಹೇಗೂ ಮಗನೇ ತಾನೆ ಅದೇ ಧೃತರಾಷ್ಟ್ರನೂ ಮಗನೇ ಧೃತರಾಷ್ಟ್ರ ಮತ್ತು ಅವನ ಮಗ ದುರ್ಯೋಧನರಿಂದ ಕುರುವಂಶ ನಾಶವಾಗುತ್ತದೆ ಎಂದು ಅವರಿಗೆ ಅನಿಸಿತ್ತು ವಿದುರನ ಮೇಲೆ ಪ್ರೀತಿ ಇದ್ದಂತೆ ಧರ್ಮರಾಜ ಶ್ರೀಕೃಷ್ಣರ ಮೇಲೂ ಅಪಾರ ಪ್ರೀತಿ ಆದರ ವ್ಯಾಸರಿಗೆ ತಮ್ಮ ಕಾಲದಲ್ಲಿ ಆಚಾರವಂತರಾಗಿ ಧರ್ಮದ ಓರೆಪೋರೆಗಳನ್ನು ತಿಳಿದಿದ್ದವರಲ್ಲಿ ಜ್ಞಾನ ಭಂಡಾರದಂತೆ ಇದ್ದವರಲ್ಲಿ ನಾಲ್ವರು ವಿದುರ ಧರ್ಮರಾಜ ಶ್ರೀಕೃಷ್ಣ ಮತ್ತು ಭೀಷ್ಮರು ಈ ನಾಲ್ವರು ಅತ್ಯಂತ ಶ್ರೇಷ್ಠರೂ ಮಾನ್ಯರೂ ಆಗಿದ್ದರು ವ್ಯಾಸರು ತಮ್ಮ ಮಹಾಭಾರತದಲ್ಲಿ ಇವರಿಗೆ ವಿಶಿಷ್ಟ ಸ್ಥಾನವನ್ನು ಕೊಟ್ಟಿದ್ದಾರೆ ಧರ್ಮರಾಜನ ಯಕ್ಷಪ್ರಶ್ನೆ ಕೃಷ್ಣನ ಗೀತೋಪದೇಶ ವಿದುರನ ವಿದುರ ನೀತಿ ಈ ಮೂರು ರತ್ನಗಳಾಗಿ ಬೆಳಗಿವೆ ಬೆಳಗುತ್ತಿವೆ ಈ ಮೂರು ಜ್ಞಾನ ಭಂಡಾರವೇ ಆಗಿದೆ ಓದಿದಷ್ಟೂ ಓದಿದಷ್ಟು ಕೇಳಿದಷ್ಟೂ ಕೇಳಿದಷ್ಟು ಆತ್ಮೋನ್ನತಿಗೆ ದಾರಿ ಮಾಡಿಕೊಡುತ್ತದೆ ಈ ಮೂರೂ ಪ್ರಕರಣಗಳು ಈ ಮೂರಕ್ಕೂ ಮಕುಟಪ್ರಾಯದಂತೆ ನಿಲ್ಲುವುದು ಶಾಂತಿ ಪರ್ವದಲ್ಲಿ ಭೀಷ್ಮರು ಹೇಳುವ ಮಾತುಗಳು ಈ ನಾಲ್ಕೂ ಪ್ರಕರಣಗಳು ಮಹಾಭಾರತದ ಜೀವನಾಡಿಗಳು ವಿದುರ ಈ ರಾತ್ರಿ ನಿದ್ದೆ ಮಾಡಲಾಗದೇ ಕಷ್ಟಪಡುತ್ತಿದ್ದ ಧೃತರಾಷ್ಟ್ರನಿಗೆ ತಿಳಿಸಿದ ವಿಷಯಗಳಿಗೆ ವಿದುರ ನೀತಿ ಎಂದು ಹೆಸರು ರಾತ್ರಿ ಇಡೀ ಹೇಳುತ್ತಾನೆ ವಿದುರನ ಜ್ಞಾನ ಭಂಡಾರದ ಲಾಭ ನಮಗೂ ಲಭಿಸುವಂತೆ ಮಾಡಿದ್ದಾನೆ ರಾಜನು ಲೋಕದಲ್ಲಿ ಇರುವುದು ಒಂದೇ ಒಂದು ಎರಡು ಅಲ್ಲ ಅದ್ವಿತೀಯ ಅದುವೇ ಸತ್ಯ ಎಂಬುದು ಸಮುದ್ರಕ್ಕೆ ಹಡಗು ಹೇಗೋ ಸ್ವರ್ಗಕ್ಕೆ ಸೋಪಾನ ಹೇಗೋ ಹಾಗೆ ಸತ್ಯ ಎಂಬುದು ಮನುಷ್ಯನ ಉನ್ನತಿಗೆ ಇರುವ ಸಾಧನ ಸತ್ಯವೇ ದೇವರು ತಾಳ್ಮೆ ಸೈರಣೆ ಇರುವವರಿಗೆ ಅದರಲ್ಲಿರುವ ಏಕೈಕ ದೋಷವೆಂದರೆ ಅವರನ್ನ ಜನ ದುರ್ಬಲರೂ ಕೈಲಾಗದವರೂ ಎಂದು ಭಾವಿಸಿಬಿಡುತ್ತಾರೆ ತಾಳ್ಮೆಯೇ ಎಲ್ಲ ಬಲಕ್ಕಿಂತ ಉತ್ತಮವಾದ ಬಲ ಶಕ್ತರಿಗೆ ತಾಳ್ಮೆಯೇ ಭೂಷಣ ತಾಳಿದವನೇ ಬಾಳುತ್ತಾನೆ ಕ್ಷಮೆಯಿಂದ ಎಲ್ಲವೂ ಸಾಧ್ಯ ಮಹಾರಾಜ ತಾಳ್ಮೆ ಎಂಬ ಒಂದು ಆಯುಧ ಇರುವವನನ್ನು ಯಾರು ಏನು ಮಾಡಲಾಗದು ಮಹಾರಾಜ ಉತ್ತಮ ಶ್ರೇಯಸ್ಸಿಗೆ ಧರ್ಮವೇ ಸಾಧನ ರಾಜನ್ ತಾಳ್ಮೆ ಒಂದೇ ಇಂದ್ರಿಯ ನಿಗ್ರಹ ವಿದ್ಯೆಯೇ ತೃಪ್ತಿ ನೀಡುವ ವಸ್ತು ಅಹಿಂಸೆಯೊಂದೇ ನಿಜಕ್ಕೂ ಉತ್ತಮವಾದ ಸುಖವನ್ನು ಕೊಡುವ ಗುಣ ರಾಜನ್ ಒಂದರಿಂದ ಎರಡ ಅರಿ vandarin deradahu danari arasa vandarin deradahu danari murandavanu tili nalkar ali managundadiru managundadirai darali ವರ್ಜಿ ಪುರೇಳರಲಿ ಒಂದಿಸದಿರೆಂಟನು ವಿಚಾರಿಸಿ ಮುಂದುವರಿ ಒಂಬತ್ತರಲಿ ಮನಗುಂದಿಸದಿರು ಈ ರೈದರಲಿ ಭೂಪಾಲಕೆಂದ ಒಂದು ಎಂದರೆ ಬುದ್ಧಿ ಎರಡು ಎಂದರೆ ಮಾಡಬೇಕಾದ ಕರ್ತವ್ಯ ಧರ್ಮ ಬುದ್ಧಿ ಎಂಬ ಶಕ್ತಿಯಿಂದ ಮಾಡಬೇಕಾದ ಕರ್ತವ್ಯವನ್ನು ತಿಳಿ ಮೂರಂದವನು ತಿಳಿ ಮಿತ್ರರು ಯಾರು ಉದಾಸೀನರು ಯಾರು ಶತ್ರುಗಳು ಯಾರು ಎಂಬುದನ್ನು ತಿಳಿ ನಾಲ್ಕು ಸಾಮ ದಾನ ಭೇದ ದಂಡ ಎಂಬ ಚತುರೋಪಾಯಗಳು ಯಾವುದೇ ಮಹತ್ಕಾರ್ಯದ ಸಾಧನೆಯಾಗಬೇಕು ಸಿದ್ಧಿಯಾಗಬೇಕು ಎಂದರೂ ಈ ನಾಲ್ಕರಲ್ಲಿ ನಂಬಿಕೆ ಇರಬೇಕು ಮಿತ್ರರನ್ನು ಶಾಮದಿಂದ ಗೆಲ್ಲಬೇಕು ಉದಾಸೀನರನ್ನು ದಾನ ಭೇದಗಳಿಂದ ವಶಪಡಿಸಿಕೊಳ್ಳಬೇಕು ಶತ್ರುಗಳನ್ನು ದಂಡೋಪಾಯದಿಂದ ಬಲಪ್ರಯೋಗದಿಂದ ಗೆಲ್ಲಬೇಕು ಐದರಲ್ಲಿ ಮನಗುಂದದಿರು ಎನ್ನುತ್ತಾನೆ ಪಂಚೇಂದ್ರಿಯಗಳಾದ ಐದನ್ನು ಹತೋಟಿಯಲ್ಲಿ ಇಟ್ಟಿರಲು ಮರೆಯಬಾರದು ಅಲ್ಲದೆ ಆರನು ಏಳರಲ್ಲಿ ವರ್ಜಿಪುದು ಎನ್ನುತ್ತಾನೆ ವಿವರ ಸಂಧಿ ವಿಗ್ರಹ ಯಾನ ಆಸನ ದ್ವೈದೀಭಾವ ಸಮಾಶ್ರಯ ಎಂಬ ರಾಜನೀತಿಯ ಈ ಆರು ಷಡ್ಗುಣಗಳನ್ನು ಮನುಷ್ಯರನ್ನ ಅಧಃಪಾತಾಳಕ್ಕೆ ಅಮುಕುವ ಜೂಜು ಮದ್ಯಪಾನ ಬೇಟೆ ಪರಸ್ತ್ರೀಸಂಗ ಕಳ್ಳತನ ಸುಳ್ಳು ಹೇಳುವುದು ದುರಾಸೆ ಎಂಬ ಏಳು ವ್ಯಸನಗಳಿಂದ ರಕ್ಷಿಸಿ ಪಾಲಿಸಬೇಕು ಎನ್ನುತ್ತಾನೆ ಒಬ್ಬನನ್ನ ವಿಷದಿಂದಲೂ ಕೊಲ್ಲಬಹುದು ಆಯುಧಗಳಿಂದಲೂ ಕೊಲ್ಲಬಹುದು ಆದರೆ ದುರ್ಮಂತ್ರ ದುಷ್ಟ ಆಲೋಚನೆಗಳು ರಾಜಸಹಿತ ರಾಷ್ಟ್ರವನ್ನೇ ನಿರ್ಮೂಲ ಮಾಡುತ್ತದೆ ಎಂಬುದನ್ನ ಮನಗಾಣಬೇಕು ನೀನು ರಾಜನು ರಾಜನಾದವನು ಒಬ್ಬನೇ ನಿರ್ಧಾರವನ್ನು ಕೈಕೊಳ್ಳಬಾರದು ಕಂಡೆಯ ಆಹಾರವನ್ನು ಒಬ್ಬನೇ ಭುಜಿಸಬಾರದು ಒಂಟಿಯಾಗಿ ದಾರಿ ನಡೆಯಬಾರದು ಮಲಗಿದ್ದವರ ನಡುವೆ ಒಬ್ಬನೇ ಎಚ್ಚರವಾಗಿ ಇರಬಾರದು ಮಹಾರಾಜ ತಾನು ನೆನೆದಂತೆ ಎಲ್ಲವೂ ನಡೆದು ಬಿಟ್ಟರೆ ಲೋಕಕ್ಕೆ ದೇವರು ಎಂಬ ಪರಾತ್ಪರ ವಸ್ತು ಬೇಕೇ ಆಗುವುದಿಲ್ಲ ತಾನೇ ದೇವರು ಎಂದು ಭಾವಿಸಿಬಿಡುತ್ತಾನೆ ಮನುಷ್ಯ ವರ್ಣ ಮಾತ್ರಂ ಕಲಿಸಿದ ಆತನು ಮಹಾರಾಜ ಒಂದಕ್ಷರ ಕಲಿಸಿದವನು ಗುರು ಒಂದು ಒಂದು ವಿಗ್ರಹದೊಳಗೆ ರಕ್ಷಿಸಿದಾತ ಪರಮಗುರೂ ಒಂದೇ ಒಂದು ವಿಪತ್ತಿನಿಂದ ಪಾರು ಮಾಡಿದವನು ಸಹ ಗುರು ಬಂದು ಒದಗಿದ ಯುದ್ಧದಿಂದ ಪಾರು ಮಾಡಿದವನಂತೂ ಪರಮ ಗುರು ಮಾಡಿದ ಉಪಕಾರವನ್ನ ಇದು ಒಂದೇ ಉಪಕಾರ ತಾನೇ ಎಂದು ಉಪೇಕ್ಷಿಸಿ ಅದನ್ನು ಮರೆತರೆ ಒಂದೆರಡು ಮೂರೈಸಲೆ ತಾನೆಂದು ಗರ್ಭೀಕರಿಸಿದವರುಗಳು ಒಂದು ಬರು ಚಾಂಡಾಲ ಅರಸ ಒಂದೆರಡು ಗರುಕರಿಸಿದೊಂದು ಅರಸ ಕೇಳಲ ಅಂಥವನು ಪತಿತನಾಗಿ ಮರುಜನ್ಮದಲ್ಲಿ ಚಂಡಾಲಯೋನಿಯಲ್ಲಿ ಹುಟ್ಟುತ್ತಾನೆ ಚಂಡಾಲ ಎಂದರೆ ಕ್ರೂರಕರ್ಮಿ ಎಂದೂ ಅರ್ಥ ತಮ್ಮ ಪಾಲಿನ ಧರ್ಮವನ್ನ ಕರ್ತವ್ಯವನ್ನ ಕಡೆಗಣಿಸಿ ಇತರರ ಕೆಲಸದಲ್ಲೇ ತಲೆ ಹಾಕುವವನು ಪ್ರಗತಿ ಪಥದಲ್ಲಿ ಹೋಗುವುದಿಲ್ಲ ಮಹಾರಾಜ ತನ್ನ ಕಾರಿಯ ಕಾರಣವನ್ನುಳಿದು ಅನ್ಯಥಾ ಚಿಂತೆಯನು ಮಾಡುವುದು ಉನ್ನತಿಕೆತಾನ ರಾಜನ್ ನೀತಿಜ್ಞರಿಗೆ ಇದು ತಕ್ಕುದಲ್ಲ ತನ್ನ ಯೋಗಕ್ಷೇಮವನ್ನ ತಾನು ನೋಡಿಕೊಳ್ಳಬೇಕು ತನಗೆ ಸಾಕಾಗುವಷ್ಟನ್ನ ಉಳಿಸಿಕೊಂಡು ಹೆಚ್ಚಿನದನ್ನ ಅನ್ಯರಿಗೆ ವಿನಿಯೋಗಿಸಬೇಕು ಮಾಡುವುದು ಅದಲ್ಲದೆ ತನ್ನತಾ ಮರೆದಿಹುದು ಮತವಲ್ಲ ತನ್ನತಾ ಮರೆದಿಹುದು ಮತವಲ್ಲ ಎಂದನ ವಿರುರ ತನ್ನನ್ನ ತನ್ನ ಬಲವನ್ನ ತನ್ನ ಸಾಮರ್ಥ್ಯವನ್ನ ತಾನು ಅರಿತುಕೊಂಡು ನಡೆದುಕೊಳ್ಳಬೇಕು ರಾಜನ್ ಹಾವು ಹಲವು ಮರಿಗಳನ್ನು ಹೆತ್ತು ಲೋಕಕ್ಕೆ ಹೆಚ್ಚು ಹಾನಿಯನ್ನೇ ತರುವಂತೆ ನೀನು ನೂರು ಮಕ್ಕಳನ್ನು ಪಡೆದು ಭೂಮಿಗೆ ಭಾರವನ್ನಾಗಿ ಮಾಡಿದೆ ನಾವ ಪರಿಯಲಿ ಹಡೆದು ಕೆಡಿಸಿದೆ ಭೂಮಿ ಭಾರಗರ ಹುಟ್ಟಿದರೆ ಅರ್ಜುನನಂಥ ಒಬ್ಬ ಮಗ ಹುಟ್ಟಿದರೆ ಸಾಲದೇ ರಾಜನು ಭಾವಿಸಲು ಸಂವಜ್ಞ ಸರ್ವ ಗುಣಾವಲಂಬನೊಬ್ಬನ ಅರ್ಜುನ ದೇವ ಸಾಲದೇ ಬಿಸಲು ಸರು ಅಜ್ಞ ಸರ್ವ ಗುಣಾವಲಂಬನೊಬ್ಬನ ಅರ್ಜುನ ರೇ ವಸಾಲೇ ನೊಡನಾಯಿಗಳೇನು ಫಲವೆಂದ ಎಂಜಲನ್ನು ತಿನ್ನುವ ನಾಡ ನಾಯಿಗಳು ಹಲವನ್ನ ಹೊಂದಿ ಪ್ರಯೋಜನವಾದರೂ ಏನು ಮಹಾರಾಜಗಳಲ್ಲಿ ದ್ವೀಪ ದ್ವೀಪಗಳಲ್ಲಿ ಅಲೆದಲೆದು ಹಣ ಗಳಿಸಿ ಕೊನೆಯಲ್ಲಿ ಪಡೆಯುವ ಸೌಖ್ಯವಾದರೂ ಏನು ಭೂಪಾಲಿ ನಾನಾ ರೂಪಿನಿಂದ ಅರ್ಜಿಸುವ ಧರ್ಮದ ಗೊಡಬೆ ತಾನೆ ಕೆಲೈ ಸತ್ಯ ಒಂದೇ ಸ್ವಪನವು ಸಕ್ಕ ಕೆ ಸತ್ಯವೊಂದೇ ಸೋಪನವು ಸಕ್ಕಕ್ಕೆ ಜನ್ಮದ ಕೂಪದಕ್ಕಿದುನ ವೆಯಾಗಿಹುದು ಎಂದ ನಾವಿದುರ ಮಹಾರಾಜ ಸ್ವರ್ಗಕ್ಕೆ ಸತ್ಯವೊಂದೇ ಮೆಟ್ಟಿಲು ಸಂಸಾರ ಸಾಗರದ ನೌಕೆ ಸತ್ಯ ಎಂಬುದು ಯಾವನೇ ಆಗಲಿ ಪಾಪದ ಮೂಲಕ ಧನವನ್ನ ಗಳಿಸಿದರೆ ಅದನ್ನ ಇತರರು ಅನುಭವಿಸುತ್ತಾರೆ ಆ ಅನುಭವಿಸುವವರಿಗೆ ಪಾಪ ಲೇಪವಿಲ್ಲ ರಾಜನ್ ಪಾಪ ಮಾಡಿದವನಿಗೆ ಮಾತ್ರವೇ ಆ ಪಾಪ ಅಂಟಿಕೊಳ್ಳುತ್ತದೆ ಪಾಪದಿಂದಾರ್ಜಿಸಿದೊಡರ್ಥವನು aa palavanam bavadigina papa obbangappudu arjisi duraganandadani kapathavalashtaisi ಕೋಪಾಠೋಪದಿಂದ ಉತ್ತಮ ರೂವ ಸ್ವಾಪಾರವ ಮಾಡಿ ಬದುಕುವುದು ಆಗುಣವೆಂದ ದುರ್ಮಾರ್ಗವನ್ನ ಅವಲಂಬಿಸಿ ಮಹಾರಾಜ ಕೋಪ ದ್ವೇಷ ಅಸೂಯೆ ಮಾತ್ಸರ್ಯಾದಿ ನಿಂದನೀಯ ಗುಣಗಳಿಂದ ಪರರ ಸ್ವತ್ತನ್ನು ಪೂರ್ತಿ ಕಬಳಿಸಿ ಬದುಕುವುದು ಯಾರಿಗೆ ಪ್ರೀತಿ ಹೇಳು ಹೇಳು ನೀತಿ ಹೇಳುವುದರ ಮೂಲಕ ವಿದುರ ಧೃತರಾಷ್ಟ್ರನಿಗೆ ಅವನು ಮಾಡಿದ ಮಾಡಿಸಿದ ತಪ್ಪುಗಳನ್ನು ಪಾಪಗಳನ್ನು ಮನಸ್ಸಿಗೆ ನಾಟುವಂತೆ ಹೇಳುತ್ತಿದ್ದಾನೆ ಗಮನಿಸಬೇಕು ಇದನ್ನೇ ನೀತಿಯನ್ನುತ್ತಾರೆ ಹೆಚ್ಚಾಗಿ ರಾಜನೀತಿಯನ್ನು ವಿದುರ ತಿಳಿಸಿ ಆತ್ಮೋನ್ನತಿಗೆ ಅನುಸರಿಸಬೇಕಾದ ಮಾರ್ಗವನ್ನು ಹೇಳುತ್ತಾನೆ ದುಷ್ಟ ಅಧಿಕಾರಿಗಳು ನೀತಿಗೆಟ್ಟ ಮಾರ್ಗವನ್ನ ಅನುಸರಿಸಿ ಲಂಚ ಭ್ರಷ್ಟಾಚಾರಗಳ ಮೂಲಕ ಪರಸ್ಪರ ಕಚ್ಚಾಡಿ ಗಳಿಸುವ ಹಣದ ಗತಿ ಏನಾಗುತ್ತದೆ ಎಂಬುದಕ್ಕೆ ವಿದುರನ ನೀತಿ ವಾಕ್ಯವನ್ನು ಕೇಳಬೇಕು ಅದರ ಭಕ್ತೊಳಿ ಮೇನಾ ಮೇಣಾ ದಷ್ಟಿರದೆ ರುಧಿರವು ಪೋ ಪವನು ದುಷ್ಟಿಗಳಷ್ಟಿಗಳಿನಿ ಜನಪದ ಧನ ಹರಿ ಅರಸಂಗೆ ಅಲಸಿದಾ ಪ್ರಜಗಿರದೆ ಉಭಯ ಪಿಂಗುವುದ ನರೀ ಉಭಯ ಪಿಂಗುವುದ ಎಷ್ಟು ನಿಜ ರಾಜನ್ ಹಾವು ಕಚ್ಚಿದರೆ ರಕ್ತವು ಅದರ ಬಾಯಲ್ಲೂ ಇರುವುದಿಲ್ಲ ಕಚ್ಚಿಸಿಕೊಂಡ ದೇಹದಲ್ಲೂ ಇಲ್ಲ ವ್ಯರ್ಥವಾಗಿ ಹರಿದು ಹೋಗುತ್ತದೆ ಅದೇ ರೀತಿ ದುಷ್ಟತನದಿಂದ ದುರ್ಮಾರ್ಗದಿಂದ ಗಳಿಸಿದ ಧನ ಗಳಿಸಿದವರಿಗೂ ದಕ್ಕುವುದಿಲ್ಲ ಸರಕಾರವನ್ನೂ ಸೇರುವುದಿಲ್ಲ ಎನ್ನುತ್ತಾನೆ ಹಾವು ಕಚ್ಚಿದರೆ ಅಥವಾ ಶಸ್ತ್ರದಿಂದ ಇರಿದರೆ ಕಚ್ಚಿಸಿಕೊಂಡವನು ಇರಿಯಲ್ಪಟ್ಟವನು ಮಾತ್ರವೇ ಸಾಯುತ್ತಾನೆಡೇ ಶಸ್ತ್ರ ಒಬ್ಬನೇ ಸಾವನು ಅದರಿಂದ ಅರಸುನಗಳಿದ ಮಂತ್ರ ಭೇದಿಸಲು ಅರಿಂದೃ ಬಾಲಕರ ಧರೆ ಸಹಿತ ತತ್ ಸಕಲ ಬಲ ಸಂಹರಣಬಹುದು ರಹಸ್ಯದ ರಹಸ್ಯ ಮಂತ್ರ ಆದರೆ ಮಹಾರಾಜ ರಾಜನು ಮಾಡುವ ಮಂತ್ರಾಲೋಚನೆಯು ರಹಸ್ಯವಾಗಿ ಉಳಿಯದೆ ಬಹಿರಂಗವಾಯಿತೆಂದರೆ ರಾಜ್ಯ ಸಮೇತ ತಾನು ನಾಶವಾಗುತ್ತಾನೆ ಆದುದರಿಂದ ಇದನ್ನ ನೆನಪಿನಲ್ಲಿ ಇಟ್ಟುಕೊಂಡು ರಾಜನು ವಿವೇಕಿಗಳು ಪ್ರಾಜ್ಞರೂ ಆದ ಮಂತ್ರಿಗಳೊಂದಿಗೆ ಮಂತ್ರಾಲೋಚನೆ ಮಾಡಬೇಕು ನಮ್ಮ ಪ್ರಾಚೀನ ಸಾಹಿತ್ಯ ಕಾವ್ಯ ನಾಟಕಾದಿಗಳಲ್ಲಿ ರಾಜ ಎಂಬ ಮಾತು ಬರುತ್ತದೆ ಅದನ್ನು ವರ್ತಮಾನ ಕಾಲದಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರಪತಿ ಎಂದು ಹೇಗೆ ಸೂಕ್ತವೋ ಹಾಗೆ ಸ್ವೀಕರಿಸಬೇಕು ಹಿಂದೆಲ್ಲ ಬಹುತೇಕ ರಾಜ ಮಹಾರಾಜರ ಆಳ್ವಿಕೆಯೇ ಇದ್ದಿತು ಅವರುಗಳು ಪ್ರಜಾಪ್ರಭುತ್ವದ ಮೂಲ ಉದ್ದೇಶವನ್ನು ಉಪೇಕ್ಷಿಸಿರಲಿಲ್ಲ ಸ್ವತಃ ವಿವೇಕಿಗಳೂ ಆಗಿದ್ದು ಬುದ್ಧಿಶಾಲಿಗಳು ಸಮರ್ಥರೂ ಆದ ಮಂತ್ರಿಗಳನ್ನೇ ನೇಮಕ ಮಾಡಿಕೊಳ್ಳುತ್ತಿದ್ದರು ಪ್ರಜೆಗಳ ಒಟ್ಟು ಕ್ಷೇಮ ಅವರ ಲಕ್ಷ್ಯವಾಗಿದ್ದಿತು ಬುದ್ಧಿಗೆ ದಕ್ಷತೆಗೆ ಬೆಲೆ ಕೊಡುತ್ತಿದ್ದರು ಜಾತಿಗಳ ಆಧಾರದ ಮೇಲೆ ಅರ್ಹರನ್ನು ಉಪೇಕ್ಷಿಸಿಯೋ ಅನರ್ಹರನ್ನು ಜವಾಬ್ದಾರಿ ಕ್ಷೇತ್ರಗಳಿಗೆ ನೇಮಿಸಿಯೋ ಮಾಡುತ್ತಿರಲಿಲ್ಲ ರಾಜ ಇರಲಿ ಬಿಡಲಿ ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಮಂತ್ರಿಗಳದೇ ವಿಶೇಷ ಸ್ಥಾನ ರಾಜ್ಯವು ಉನ್ನತಿ ಅಥವಾ ಅವನತಿ ಪಡೆಯುವುದು ಮಂತ್ರಿಗಳನ್ನು ಅವಲಂಬಿಸಿಯೇ ಇರುತ್ತದೆ ಎಂದೇ ರಾಜನೀತಿಯಲ್ಲಿ ಮಂತ್ರಿಗಳಿಗೆ ಹೆಚ್ಚಿನ ಪ್ರಾಧಾನ್ಯ ವಿದುರನ ನೀತಿ ಆಡಳಿತ ನಿರ್ವಹಿಸುವವರಿಗೆ ದಿಕ್ಸೂಚಿಯೇ ಆಗಿದೆ ಧರ್ಮ ಮಾರ್ಗದಿಂದ ಆರ್ಜಿಸಿದ ಧನ ಅಭಿವೃದ್ಧಿಗೊಳ್ಳುತ್ತದೆ ಅಧರ್ಮ ಮಾರ್ಗದಿಂದ ಎಷ್ಟು ಸಂಪಾದಿಸಿದರೂ ಎಲ್ಲವೂ ವ್ಯರ್ಥವೇ ಲಾರ್ಜಿಸಿದ ಧನ ವೈ ಸುಸಿ ವರ್ಧಿಸುವುದೂ ಯೇಸುಧರ್ಮದಲಾರ್ಜಿಸಿದ ಧನ ವೈ ಸುಸಿರಿವರ್ಧಿಸುವುದು ಅದರಿ ದೇಶ ಮಂಗಳಪುತ್ರ ಮಿತ್ರ ಕಲತ್ರವರಿ ವಿಜಯ ಪೈ ಸರಿಸುವುದು ಒಂದ ಬಳಿ ಬಿಡಿದಾಸುರದ ಪಥವಿದ ನವಿದು ಭೂಮಿಷಾ ಧರ್ಮ ವಹಿಡೀ ಅಧರ್ಮವ ಬಿಟ್ಟು ಕಳೆ ಭೂಮಿಷಾ ಧರ್ಮ ವಹಿಡೀ ಅಧರ್ಮವ ಬಿಟ್ಟು ಕಳೆ ಎಂದ ಆದುದರಿಂದ ಮಹಾರಾಜ ಧರ್ಮ ಮಾರ್ಗದಲ್ಲಿಯೇ ಹೋಗು ಅಧರ್ಮ ಮಾರ್ಗವನ್ನು ತ್ಯಜಿಸುವುದು ಉಚಿತ ಸೂಕ್ತ ರಾಜನ್ ಯಾವುದೇ ರಾಷ್ಟ್ರದಲ್ಲಿ ಸ್ತ್ರೀಯರ ಸ್ಥಾನಮಾನ ಅತ್ಯುತ್ತಮವಾದದ್ದು ಮಹತ್ವಪೂರ್ಣವಾದದ್ದು ಹೆಂಗಸರು ಹದ್ದುಮೀರಿ ನಡೆಯಲು ಅವಕಾಶ ಮಾಡಿಕೊಟ್ಟರೆ ಅವರು ಹುಟ್ಟಿದ ಹೊಕ್ಕ ಎರಡೂ ಅಂಶಗಳಿಗೆ ಕೆಟ್ಟ ಹೆಸರು ತರುತ್ತಾರೆ ಹೇಗೆಂದರೆ ಹರಿವನದಿ ತನ್ನಿಚ್ಛೆಯಲಿದ್ಯಾಡಿಸುವವೋನು ಹರಿಬನದಿ ತನ್ನಿಚ್ಚೆಯಲಿದಾಡಬಾರಡ ಕೆಡಿಸುವ ಓನು ನಾರಿಯರು ರವಣಗೆ ಕೈ ಗೊಟ್ಟು ನಡೆಸಿ ದಡೆ ಉಭಯ ವಂಶವಾನೂ ನೆರಹು ನೀರೊಳಗೆ ನಾರಿಯಾರು ರವಣಗೆ ಕೈ ಗೊಟ್ಟು ನಾಡಸಿ ದಡೆ ಉಭಯ ವಂಶವಾನು ನೆರಾಹುಳು ಮೇಲೆಯ ಮುರಿಯಲೀಯದೆ ಮಾರ್ಗದಲ್ಲಿ ಮತ್ಸರಿಸದೆ ಆಳುವುದನು ನಯವು ಭೂಪಾಲ ಕೇಳೆಂದ ಮಹಾರಾಜ ಸ್ತ್ರೀಯರು ಹದ್ದು ಮೀರಿ ನಡೆದರೆ ಹರಿಯುವ ನದಿಯು ತನ್ನಿಚ್ಛೆಯಂತೆ ಹರಿದು ಎರಡು ದಡಗಳನ್ನು ಕೆಡಿಸಿ ನೀರನ್ನೆಲ್ಲ ವ್ಯರ್ಥ ಮಾಡುವಂತೆ ಸಮಾಜವನ್ನು ಕುಲಗಿಡಿಸಿ ಬಿಡುತ್ತಾರೆ ಮಹಾರಾಜ ಬೇಸರ ಪಟ್ಟುಕೊಳ್ಳಬೇಡ ಲೋಕವು ಈತನಕ ಕಂಡ ಕಡುಮೂರ್ಖ ರಾಜರು ಇಬ್ಬರು ರಾವಣ ಒಬ್ಬ ನಿನ್ನ ಮಗ ದುರ್ಯೋಧನ ಒಬ್ಬ ಧರೆಯೊಳಗೆ ಕಡು ಮೂರ್ಖರಿ ದುನಿಯೋ ಧನನು ದಶಿರನು ಧರೆಯೊಳಗೆ ಕಡುಮೂರ್ಖರಿವರಿಬ್ಬರು ಕಣ ಗೋಗ್ರಹಣದಲ್ಲಿ ವನಭಂಗದಲ್ಲಿ ಮುಂಡು ಅರಿನ ಪರಸತ್ವಾತಿಶಯ ದುಬ್ಬರದ ಬಲುಹನು ಕಂಡು ಕಂಡು ಎಚ್ಚರದೆ ಮರುಳಾಗುವುದು ಚೀತವೇ ಭೂಪಾಲ ಕೇಳೆಂದ ಅಶೋಕವನದಲ್ಲಿ ರಾಮನ ಧರ್ಮಪತ್ನಿ ಸೀತೆಯೊಂದಿಗೆ ಮಾತನಾಡಿದ ಕಾಮುಕ ರಾವಣ ಸೀತೆಯ ಮತ್ತು ರಾಮನ ಬಲ ತಿಳಿದೂ ತಿಳಿದು ಕಳ್ಳತನ ಮಾಡಿದ್ದನ್ನು ಸಮರ್ಥಿಸಿಕೊಳ್ಳಲಾಗದೆ ಸಾವನ್ನಪ್ಪಿದ ಗೋಗ್ರಹಣ ಕಾಲದಲ್ಲಿ ಸತ್ಯಪಥದಲ್ಲಿ ಇರುವ ಪಾಂಡವರ ಬಲ ತಿಳಿದು ಅಸತ್ಯವಾದ ಕಳ್ಳತನವನ್ನ ಕೈಕೊಂಡು ಗೋವುಗಳನ್ನು ಕದಿಯಲು ಹೋದ ದುರ್ಯೋಧನ ಮೊಣ್ಣು ಮುಕ್ಕಿದ ಅರಿನಪರ ಬಲಾವಲವನ್ನು ತಿಳಿಯದೇ ಯುದ್ಧಕ್ಕೆ ಹೋಗುವುದು ರಾಜರಿಗೆ ನೀತಿಯೇ ಮಹಾರಾಜ ನೀತಿಯೇ ವಿಹಿತವೇ ರಾಜನು ತನ್ನ ಕೆಳಗೆ ಉದ್ಯೋಗ ಮಾಡುವವರ ವಿಷಯದಲ್ಲಿ ರಾಜನಾದವನು ಬಹಳ ಜಾಗರೂಕನಾಗಿರಬೇಕು ಕೈ ಕೆಳಗೆ ಕೆಲಸ ಮಾಡುವ ಲೆಕ್ಕಿಗನೊಂದಿಗೆ ದ್ವೇಷ ಕಟ್ಟಿಕೊಂಡರೆ ಐಶ್ವರ್ಯ ಹಾನಿ ನಿಶ್ಚಯ ಕರಣಿಕನಹಗೆ ಗೊಂಡ ವಂಕಿ ಐಶ್ವರ್ಯಹಾನಿ ಕರಣಿಕನಹಗೆಗೊಂಡ ವಂಕಿ ಐಶ್ವರ್ಯಹಾನಿ ಚಿಕಿತ್ಸಕನಾದರಿಸ ಆಯುಷ್ಯಾಭಿವೃದ್ಧಿಗನೂ ಮಹಾರಾಜ ವೈದ್ಯನನ್ನ ಆದರ ಗೌರವದಿಂದ ಕಾಣದೇ ಇದ್ದರೆ ಆಯುಷ್ಯ ಅಭಿವೃದ್ಧಿ ಉಂಟಾಗುವುದಿಲ್ಲ ಅದೇ ರೀತಿ ಅರಸ ಬ್ರಾಹ್ಮಣರನ್ನು ದ್ವೇಷಿಸುವವನಿಗೆ ಆಯುಷ್ಯ ಐಶ್ವರ್ಯ ಎರಡೂ ನಾಶವಾಗುತ್ತವೆ ಇದು ನಿಶ್ಚಯ ಆದುದರಿಂದ ಬ್ರಾಹ್ಮಣ ದ್ವೇಷವು ಒಳಿತಲ್ಲ ಮಹಾರಾಜ ಅರಸಕ್ಕೆ ಆಯುಷ್ಯ ಭಾಗ್ಯಗಳೆರಡು ಕೆಡುವು ತಪ್ಪದು ಅವನಿ ಸುರರ ಬದ್ಧ ದ್ವೇಷ ಲೇ ಸಲ್ಲ ಅವನೀ ಸುರರ ಬದ್ಧ ದ್ವೇಷ ಲೇ ಸಲ್ಲ ಎ ುರ ಮಹಾರಾಜ ಸೂರ್ಯ ಮಂಡಲವನ್ನು ಸಹ ವೇಧಿಸಿ ಹೋಗಬಲ್ಲವರು ಪ್ರಪಂಚದಲ್ಲಿ ಇಬ್ಬರೇ ಇಬ್ಬರೇ ಧರೆಯೊಳಗೆ ರವಿ ಮಂಡಲ ಬೊದೆ ದೂರವಣಿಸಿ ಹೈವರು ತಾವಿಬ್ಬರು ಗಣ ಸನ್ಯಾಸಿಯಾಗಿ ಯೋಗ ಿ ಹರಣ ಬಿಟ್ಟವರುಗಣು ಸಂಖರಾಗಿ ಮರವನ ತುಂಬರು ಧರ ಯೋಳಿ ಮಂಡಲ ಬನೋ ರೇತು ರವಣಿ ರಾಜ ಸನ್ಯಾಸಿಯಾಗಿ ಯೋಗ ಮಾರ್ಗದಲ್ಲಿ ಪ್ರಾಣ ಬಿಟ್ಟವನು ಒಬ್ಬ ಸಂಗ್ರಾಮದಲ್ಲಿ ಶತ್ರುವನ್ನು ಎದುರಿಸಿ ಪ್ರಾಣ ಬಿಡುವವನು ಮತ್ತೊಬ್ಬ ಮಹಾರಾಜ ಮಕ್ಕಳು ಚಿಕ್ಕವರಾಗಿರುವಾಗ ತಾಯಿ ತಂದೆಯರು ತಾವು ತಮ್ಮ ಐಹಿಕ ಭೋಗ ಲಾಲಸಗಳನ್ನು ಕಡಿಮೆ ಮಾಡಿ ಶೀಲವಂತರಾಗಿ ಆಚಾರವಂತರಾಗಿದ್ದುಕೊಂಡು ಮಕ್ಕಳಿಗೆ ನೀತಿ ಧರ್ಮ ಶಿಸ್ತು ಶಿಕ್ಷಣ ಮೊದಲಾದವುಗಳನ್ನು ಒದಗಿಸಬೇಕು ಬರೀಯ ಜನ್ಮ ಕೊಡುವುದರಿಂದ ತಾಯಿ ತಂದೆಯರು ತಮ್ಮ ಹೊಣಗಾರಿಕೆ ಕಳೆಯಿತು ಎಂದು ಭಾವಿಸಬಾರದು ಹಾಗೆ ಮಾಡಿ ಮಕ್ಕಳನ್ನು ಖ್ಯಾತಿ ಪಡೆಯುವಂತೆ ಮಾಡಬೇಕು ಇಲ್ಲವಾದರೆ ರಾಜನ್ ಮಾತೃ ಪೀತೃಗಳು ಶತ್ರು ಭಾವನಂತೂ ನಿಜ ಸಂತಾನದಲ್ಲಿ ಸಂಪ್ರೀತಿಯನ್ನು ಸಂವಜ್ಞಾಧಿಕತರು ಮಾಡ್ರತ ಮಧ್ಯದ ಬಕನವಲು ವಿಖ್ಯಾತ ಸಭೆಯೊ ಯೋಗ್ಯರಹ ರೇ ಹಂ ಸಂವ್ರತ ಮಧ್ಯದ ಬಕನವಲು ವಿಖ್ಯಾತ ಸಭೆಯೊ ಯೋಗ್ಯರ ಹೇ ಎಲ್ಲ ಕಾಲಕ್ಕೂ ಹೊಂದುವಂಥ ಮಾತು ಬಿದುರ್ನ ನೀತಿ ನಾವೆಲ್ಲ ಗಟ್ಟು ಮಾಡಿ ಮನಸ್ಸಿನಲ್ಲಿ ನೆನಪಿಟ್ಟುಕೊಂಡು ಅದರಂತೆ ಆಚರಿಸಲು ಪ್ರಯತ್ನ ಪಡಬೇಕು ಇಂದಿನ ಸಮಸ್ಯೆಯನ್ನೇ ನಮಗೆ ತಿಳಿಸಿ ಅದರ ಪರಿಹಾರವನ್ನು ಹೇಳಿದ್ದಾನೆ ನಮ್ಮ ಮಕ್ಕಳು ನಮಗೆ ನೆಮ್ಮದಿಯನ್ನು ನೀಡಬೇಕು ನಮ್ಮ ಹೆಸರು ಚೆನ್ನಾಗಿರುವಂತೆ ಮಾಡಬೇಕು ಎಂದರೆ ತ್ಯಾಗ ಮಾಡಬೇಕು ನಾವು ಎಂಥ ಮಾತು ಅಲ್ಲ ಎಂಥ ಮಾತು ಶೀಲ ಚಾರಿತ್ರ್ಯವನ್ನು ನಾವು ಉಳಿಸಿಕೊಂಡು ನೀತಿ ಧರ್ಮ ಶಿಕ್ಷಣ ಮೊದಲಾದವುಗಳನ್ನು ನಾವು ನಡೆಸಬೇಕು ಅವರಿಗೆ ತೋರಿಸಬೇಕು ಹಾಗೆ ಮಾಡದೇ ಇದ್ದರೆ ಅಂಥ ಮಕ್ಕಳು ಹಂಸಪಕ್ಷಿಗಳ ಪಕ್ಷಿಗಳ ಹಿಂಡಿನಲ್ಲಿ ಬಕಪಕ್ಷಿಗಳು ಸೇರಿಕೊಂಡು ನಗೆಗೆ ಈಡಾಗುವಂತೆ ಹಾಸ್ಯಾಸ್ಪದರಾಗುತ್ತಾರೆ ಎನ್ನುತ್ತಾನೆ ದೊರೆ ದೇವತೆಗಳ ಸಮ್ಮುಖದಲ್ಲಿ ಸಹ ಗೌರವಕ್ಕೆ ಪಾತ್ರರಾಗುವವರು ಇಬ್ಬರು ರಾಜ ಅಥವಾ ಪ್ರಭುವಾಗಿದ್ದು ಕ್ಷಮಾಶೀಲನಾಗಿರುವುದು ದರಿದ್ರನಾಗಿದ್ದು ದಾನಶೀಲನಾಗಿ ಇರುವವನು ಕಣಾ ಪ್ರಭುವಾಗಿಯೂ ಕ್ಷಮೆ ಬೆರಸಿದವನು ದರಿದ್ರನಾಗಿಯುದಿಯನಿಸುವವನು ಸುರದ ಮೇಳದಲ್ಲಿ ಆಡುವವರಿಬ್ಬರು ಗಣ ಮೂರ್ಖರ ನಡುವೆ ತಿಳಿದವನು ತಿಳಿಯದವನಂತೆ ಇದ್ದರೆ ದುರ್ಬಲರ ನಡುವೆ ಬಲಿಷ್ಠನು ದುರ್ಬಲನಂತೆ ಇದ್ದರೆ ಬೆಲೆ ಹರಿದ್ಯೀಶಿತಿ ಬಲನ ಧರ್ಮ ಮೋತ್ರು ದುರ್ಬಲ ಮಹಾರಾಜ ಯುದ್ಧವನ್ನ ಮಾಡಿ ಜಯ ಗಳಿಸದೇ ಇರುವವನನ್ನು ದೇಶಾಂತರಗಳಲ್ಲಿ ಸಂಚರಿಸಿ ಜ್ಞಾನ ಸಂಪಾದಿಸಿ ಲೋಕಜ್ಞಾನವನ್ನು ಹೆಚ್ಚಿಸಿಕೊಳ್ಳದವನನ್ನು ಭೂಮಿ ನುಂಗುತ್ತಾಳೆ ಅಂಥವರು ತನಗೆ ಭಾರ ಎಂದು ಪರಿತಪಿಸುತ್ತಾಳೆ ಭೂಮಿತಾಯಿ ಧರಣಿನು ನೂ ಕೂವಳಿ ಬರನು ಈ ಧರಾಣಿ ನೂ ಕೂವಳಿ ಬರನು ಸಂವ ನೃಪನ ದೇಶ ಚರಿ ಪಂಡಿತನನು ಧರಣಿನು ನೂ ಶಾಸ್ತ್ರ ರಾಜನ್ ಅರಸುಕುಲದಲ್ಲಿ ಹುಟ್ಟಿ ದಾಯಾದಿಗಳು ಇರುವಾಗ ಅವರಿಗೆ ಮೋಸ ಮಾಡಿಯೂ ಒಳಗೊಳಗೇ ಆಪ್ತರಂತೆ ವರ್ತಿಸುವುದು ಧರ್ಮ ಅಲ್ಲ ಮಹಾರಾಜ ಧರ್ಮ ಅಲ್ಲ ಅರಸುಕುಲದಲ್ಲಿ ಹುಟ್ಟಿ ಸಾ ಶಿ ಉರಗನಗಿ ಕುದೂ ಧರ್ಮ ವೇದಾಶನಿ ಉರಗನಗಿ ಕುದೂ ಧರ್ಮ ವೇ ಎಂದಿದು ಮಹಾರಾಜ ನರಜನ್ಮ ಎಂಬುದು ದುರ್ಲಭ ದೈವಾನುಗ್ರಹದಿಂದಲೇ ನಮಗೆ ಪ್ರಾಪ್ತವಾಗುತ್ತದೆ ಅದನ್ನು ತಿಳಿದಿರಬೇಕು ಮಹಾರಾಜ ನರಜನು ಮತ್ತು ಅದರೊಳು ಗುರು ಹಿರಿಯರಿವರೆಂದು ಮೂಢಮಾರ್ಗದಲ್ಲಿ ಕರೆದ ಪಾತ್ರಂಗಿತ್ತು ಪಾತ್ರನ ಪರಿಹರಿಸನು ಈ ಎರಡರಿ ಸಂಹರಣ ವೈದು ಆರ್ಜಿಸಿದ ಧನವು ಅರಸ ಮಹಾರಾಜಾ, ಮನುಷ್ಯ ಜನ್ಮ ದುರ್ಲಭ ಅತ್ಯಧಿಕತಮೂ ಆಗಿದೆ ಮನುಷ್ಯರಾಗಿ ಹುಟ್ಟಿರುವಾಗ ಗುರುಹಿರಿಯರಲ್ಲಿ ಹಿರಿಯರಲ್ಲಿ ಗೌರವ ಇಟ್ಟು ಪಾತ್ರಾಪಾತ್ರಗಳನ್ನು ತಿಳಿದು ದಾನ ಮಾಡಿ ಜನ್ಮವನ್ನು ಸಾರ್ಥಕಗೊಳಿಸಬೇಕು ದಾನ ಇರುವ ಕೃಪಣನ ಧನ ಕರಗಿ ಹೋಗುತ್ತದೆ ಮಹಾರಾಜ ದಾನ ಮಾಡದೇ ತಿನ್ನುವನು ತಿನ್ನುವುದು ಪಾಪವನ್ನು ತಿನ್ನುತ್ತಾನೆ ಎನ್ನುತ್ತದೆ ಶ್ರುತಿ ರಾಜನು ತಾಯಿ ತಂದೆಯರು ತಮ್ಮ ಮಕ್ಕಳನ್ನು ಪ್ರೀತಿಯಿಂದ ಸಾಕಿ ವಿದ್ಯೆ ಕಲಿಸಿ ವಿವೇಕಿಗಳನ್ನಾಗಿ ಮಾಡಿ ತಾವು ನೆಮ್ಮದಿ ಪಡೆಯಬೇಕು ಅದೇ ರೀತಿ ತಂದೆ ತಾಯಿಗಳಿಬ್ಬರೂ ಆತ್ಮಜ ಬೃಂದವನು ಮಿಗೆ ಸಲಹೀ ತಜ್ಜನ ಪದದ ಧನವಕುಂದಿಸದೆ ನೃಪಮಂತ್ರಿಗಳು ಸಂದದಲ್ಲಿ ರಕ್ಷಿಸಲು ಬಳಿಕವರಿಂದ ಸಕಲ ಐಶ್ವರೀಯ ಪದ ಬಹುಧ ಅವರಿಂದ ಸಕಲ ಐಶ್ವರೀಯ ಪದ ರಾಜನೂ ಮಂತ್ರಿಗಳು ರಾಜ್ಯದ ಐಶ್ವರ್ಯವನ್ನು ಕುಂದಿಸದೆ ವೃದ್ಧಿಯಾಗುವಂತೆ ಮಾಡಬೇಕು ಪರಿಣಾಮವಾಗಿ ಪ್ರಜೆಗಳ ಅನುರಾಗ ಗೌರವಕ್ಕೆ ಪಾತ್ರರಾಗುತ್ತಾರೆ ಮಹಾರಾಜ ತನ್ನ ಸುಖ ದುಃಖವನ್ನು ಕಂಡು ಅದರಲ್ಲಿ ಪಾಲ್ಗೊಳ್ಳುವ ತನ್ನ ಬಂಧುಬಾಂಧವರನ್ನು ದೂರ ಮಾಡಿ ತೊರೆದು ಅನ್ಯರನ್ನು ತನ್ನವರು ಅಲ್ಲದವರನ್ನು ಹತ್ತಿರ ಮಾಡಿಕೊಂಡು ಅವರ ಬಲೆಗೆ ಬಿದ್ದು ಆಪ್ತ ಜನರಿಂದ ಗನ್ನಗದ ಗದಲುಂಡು ಜುವ ಗಾಬಿಲರ ಕೂಡ ಅನ್ಯರನ್ನು ಪತಿಕರಿಸಿ ಬಹುವಾನೋನ್ನತಿಕೆಯನ್ನು ವಿರಚಿಸುವುದು ಇದು ತನ್ನ ತಾನೇ ಕೊಂದು ಕೊಂಬುದು ಭೂಮಕ್ಕೆ ರಾಜನ್ ಮಹಾರಾಜನಾದವನು ತನ್ನ ಪ್ರಜೆಗಳ ಬಗೆಗೆ ತಿಳಿದಿರಬೇಕಾದ ಮುಖ್ಯ ಅಂಶ ಇದು ಪಿತ ನಿರನ್ ದಾತೀಪಪತಿರ ಸುತದಾ ಸೀ ತ್ರ ತ್ರಯರು ಸ್ವಾತಂತ್ರ್ಯದವರಲ್ಲ ಅವಕಾಲ ಕ್ಷಿತಿ ಉತ್ತಮ ಮಧ್ಯಮಗತಿ ಪುರುಷತ್ರಯವನು ಅವರಿ ರಾಜನ್ ರಾಜನಾದವನು ತನ್ನ ಪ್ರಜೆಗಳನ್ನ ಚೆನ್ನಾಗಿ ಅರಿತಿರಬೇಕು ಹೆಣ್ಣು ಮಕ್ಕಳು ಸುರಕ್ಷಿತವಾಗಿರುವ ರಾಜ್ಯವೇ ರಾಜ್ಯ ಸುಖಿ ರಾಜ್ಯ ರಾಜನ್ ಸುಖಿ ರಾಜ್ಯ ಸ್ತ್ರೀಯರನ್ನ ಅವರು ಚಿಕ್ಕವರಾಗಿರುವಾಗ ಅವರ ತಾಯಿ ತಂದೆಯರು ಅವರು ಪ್ರೌಢರಾಗಿ ವಿವಾಹವಾದ ನಂತರ ಅವರನ್ನು ವರಿಸಿದ ರಮಣರು ವೃದ್ಧಾಪ್ಯದಲ್ಲಿ ಅವರ ಮಕ್ಕಳು ಸ್ತ್ರೀಯರ ರಕ್ಷಣೆಯ ಹೊಣೆಯನ್ನು ವಹಿಸಿಕೊಳ್ಳಬೇಕು ಸ್ತ್ರೀಯರು ಸ್ವತಂತ್ರರಾಗುವುದಕ್ಕೆ ಅವಕಾಶ ಮಾಡಿದರೆ ಅವರು ಸ್ವೈರರಾಗುವುದಕ್ಕೆ ಹಾಗೂ ಸಮಾಜದ ದುಷ್ಟಶಕ್ತಿಗಳು ಅವರ ಶೀಲ ಭಂಗವನ್ನು ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತೆ ಆಗುತ್ತದೆ ಮಹಾರಾಜ ಸ್ತ್ರೀಯರು ಶೀಲಗೆಟ್ಟರೆಂದರೆ ಸಮಾಜದ ಸ್ವಾಸ್ಥ್ಯವೇ ಹಾಳಾಗಿ ಭದ್ರತೆಯೇ ಧಕ್ಕೆ ಬರುತ್ತದೆ ಅರಸ ರಾಜನು ತನ್ನನ್ನು ರಕ್ಷಿಸಿಕೊಳ್ಳಬೇಕೆಂದು ಇದ್ದರೆ ಪ್ರಜೆಗಳು ಸುಖಿಗಳಾಗಿರುವಂತೆ ನೋಡಿಕೊಳ್ಳಬೇಕು ರಕ್ಷಿಸಿದ ಧನತಿಂ ಪುರಂಧಿಯ ರಕ್ಷಿಸುವ ರಕ್ಷಿಸಿತ ಧನದಿಂ ಪುರಂಧ್ರಿಯ ರಕ್ಷಿಸುವುದು ಪುರಂಧ್ರಿಯಿಂದ ರಕ್ಷಿಸುವುದನ ಧನವಿಡಿದಾವಕಾಲದನಿ ಲಕ್ಷ್ಯ ಭೇದವದರಿದು ನಡೆದು ವಿಲಕ್ಷ್ಯವನ್ನು ಆತ್ಮರಕ್ಷೆಯ ನೀುದು ಅನುನಯವಲೈ ಲಕ್ಷ್ಯ ಭೇದವನರಿದು ನಡೆದು ವಿಲಕ್ಷ್ಯವನ್ನು ಮುರಿದು ಆತ್ಮರಕ್ಷೆಯ ನೀಕ್ಷಿಸುವುದನುನಯವಲೈ ಭೂಪಾಲಕೇಂದ ರಾಜನ್ ಋ ಭಯವು ಎಲ್ಲಿರುವುದೋ ಅಲ್ಲೇ ದೇವಾಂಶವಿರುತ್ತದೆ ಮಾಡಿದ ಉಪಕಾರವನ್ನ ಸ್ಮರಿಸದವನು ಕೃತಘ್ನ ಅಂತಹ ಕೃತಘ್ನ ಸತ್ಯ ಮೇಲೆ ಮೃಗ ಪಕ್ಷಿಗಳು ಕ್ರಿಮಿಕೀಟಗಳು ಸಹ ಅಂತಹವನ ದೇಹವನ್ನು ತಿನ್ನುವುದಿಲ್ಲ ಧನವನ್ನು ಸಂಪಾದಿಸಿ ಕೈ ಹಿಡಿದ ಪತ್ನಿಯನ್ನು ರಕ್ಷಿಸಬೇಕು ರಕ್ಷಿಸಿದ ಧನದಿಂ ಪುರಂಧರಿಯನ್ನು ರಕ್ಷಿಸುವುದು ಪತ್ನಿಯ ಮೂಲಕ ಆತ್ಮವನ್ನು ರಕ್ಷಿಸಿಕೊಳ್ಳಬೇಕು ಜೀವನದಲ್ಲಿ ಉನ್ನತ ಧ್ಯೇಯವನ್ನು ಹೊಂದಿ ಅದರ ಸಾಧನೆಗಾಗಿ ಸತತವೂ ಶ್ರವಿಸಿ ಗುರಿ ಮುಟ್ಟಬೇಕು ಮಹಾರಾಜ ಗುರಿ ಮುಟ್ಟಬೇಕು ರಾಜನಾದವನು ಪ್ರಭು ಮಂತ್ರಾಲೋಚನೆಯನ್ನು ನಾಲ್ಕು ಜನರೊಂದಿಗೆ ಮಾಡಬೇಕು ತಿಳಿದುನಾಲ್ವರೆದಿಯವನು ಉಳುವುದಿಬ್ಬರನು ಇಬ್ಬರೊಳು ಮತ್ತುಳಿಯುವುದೊಬ್ಬನೂ ಒಬ್ಬ ನಿಮ್ಮ ನಿಶ್ಚಯಿಸಿ ಬಲಿಕವನ ಕವನ ಕಳೆದು ತಾನೇ ತಂದೊಳಗೆ ಬಗೆಗೊಳೆ ವಿಚಾರಿಸಿ ಮಾಲ್ಪಕಾರ್ಯಕ್ಕೆ ಹಲಿವು ಹೊರುವುದೇ ತಾನೇ ತನ್ನೊಳಗೆ ಬಗೆಗೋಳೆ ವಿಚಾರಿಸಿ ಮಾಲ್ಪಕಾರಿಯ ಕೆಳಿವು ಹೊರುವುದೇ ರಾಯ ಚಿತ್ತೈಸು ಎಂದ ನಾವಿದುರ ಎಂತಹ ನೀತಿ ಪ್ರಭು ಮಂತ್ರಾಲೋಚನೆಯನ್ನು ನಾಲ್ಕು ಜನರೊಂದಿಗೆ ಮಾಡಬೇಕು ಆ ನಾಲ್ವರ ಅಭಿಪ್ರಾಯಗಳನ್ನು ಆಪ್ತನಾದ ಒಬ್ಬನೊಂದಿಗೆ ಸಮಾಲೋಚಿಸಬೇಕು ಅನಂತರ ಒಬ್ಬನೇ ತಾನು ಏಕಾಂತದಲ್ಲಿ ಕುಳಿತು ಅವರುಗಳ ಸಲಹೆಗಳನ್ನು ಹೊರಗಲ್ಲಿಗೆ ಹಚ್ಚಿ ನೋಡಿ ತಾನೊಬ್ಬನೇ ನಿರ್ಧಾರವನ್ನು ಕೈಕೊಳ್ಳಬೇಕು ರಾಜನ್ ನಿಜವಾದ ಬಂಧುಗಳು ಯಾರು ಎಂಬುದನ್ನು ಅರಸನಾದವನು ತಿಳಿದುಕೊಳ್ಳಬೇಕು ವಿದ್ಯೆಗೆ ಸಮವಾದ ಬಂಧುವನ್ನು ರೋಗಗಳಿಗೆ ಸಮವಾದ ಶತ್ರುವನ್ನು ನಿವಡಿಸಿದ ವಿಧ್ಯಕ್ಕೆ ಸಮ ಬಂಧುವನು ರೋಗಳಿಗೆ ಸಮ ಶತ್ರುವನು ಸಂತಾನಕ್ಕೆ ಸಮಸಂತೋಷ ಉದಯವನು ರವಿಗೆ ಸಮವನು ವಾಸವನ ಸಮ ಭೋಗವನು ಬಲದಲಿ ಬಾಲಿ ಬಾಲೆಲ್ಲ ಮಹಾರಾಜ ಸುಪುತ್ರರಿಂದ ಸಿಗುವ ಸಂತೋಷವನ್ನ ಸೂರ್ಯನಿಗೆ ಸಮನಾದ ತೇಜಸ್ಸನ್ನ ದೇವೇಂದ್ರನಿಗೆ ಸಮನಾದ ಭೋಗವನ್ನ ಬಲದಲ್ಲಿ ಶಿವನಿಗಿಂತ ಅಧಿಕ ಬಲವನ್ನು ಜಗತ್ತಿನಲ್ಲಿ ಕಾಣಲಾಗದು ರಾಜನ್ ಮಾನವಂತನಾಗಿರಬೇಕು ಸತ್ಯಮಾರ್ಗದಿಂದ ಆರ್ಜಿಸಿದ ಧನವನ್ನು ಹೊಂದಿ ಮನೋಹರವಾದ ಐಶ್ವರ್ಯವನ್ನು ಹೊಂದಿ ಸುಖವಾದ ಗೃಹಸ್ಥ ಜೀವನವನ್ನು ಪಡೆದಿರಬೇಕು ಎಂದು ಯಾರು ಬಯಸುತ್ತಾರೋ ಅಂಥವರ ಮನೆಯಲ್ಲಿ ರಾಜನ್ ಬನ್ ಗಾರುಹಸ್ಯದ ಪರಮಧರ್ಮವನು ಆವಯಸು ವನು ಅವನಭವನದ ನಿರುತವೃದ್ಧಿ ವಂಶೋತ್ತರ್ ದರಿ ಪ್ರಿಯನು ಅಪತ್ೀನಾರಬೇ ುರ ಮನೆಯಲ್ಲಿ ವೃದ್ಧನಾದ ಜ್ಞಾನಿ ಉತ್ತಮ ವಂಶದಲ್ಲಿ ಹುಟ್ಟಿ ಬಡತನದಲ್ಲಿ ಇರುವವನು ತನಗೆ ಪ್ರಿಯನಾದವನು ಅಪತ್ಯ ಅಂತರ ಭಗಿನಿ ಈ ನಾಲ್ವರಿಗೂ ರಕ್ಷಣೆ ಕೊಟ್ಟು ಸಾಕಬೇಕು ರಾಜನ್ ನಿನಗೆ ತಿಳಿಯದುದು ಅಲ್ಲ ಜನಸಾಮಾನ್ಯರಲ್ಲಿಯೇ ಆದರ್ಶರಾಗಿರಲು ಈ ಕೆಳಗಿನ ಕೆಲವು ಗುಣ ಅತಿ ಮುಖ್ಯ ಇವು ಇರಬೇಕು ಆದರೆ ರಾಜನಾಗಿ ಪ್ರಜೆಗಳನ್ನು ಪಾಲಿಸುವವನಲ್ಲಿ ಅವಶ್ಯವಾಗಿ ಇರಲೇಬೇಕಾದ ಕೆಲವು ಇವು ಶುಭ ಕಾರ್ಯವನ್ನು ನಡೆಸುತ್ತೇನೆ ಎಂದು ದೇವರ ಸಂಕಲ್ಪ ಮಾಡಬೇಕು ವಿದ್ಯೆ ಕಲಿಯುವಾಗ ವಿನಯ ಸೌಜನ್ಯ ಸೌಶೀಲ್ಯಾದಿ ಗುಣಗಳನ್ನು ಪಡೆದಿರಬೇಕು ಹಿರಿಯರಲ್ಲಿ ಗೌರವದಿಂದ ವರ್ತಿಸಬೇಕು ರಣಿಪತಿ ಚಿತ್ತ ವಿರ್ಗದ ಲೋರೆದ್ರ ಗಮರ ಗುರು ದೇವರಲಿ ಸಂಕಲ್ಪವನು ಕೃತವಿರಳಿ ವಿರಯವನು ಹಿರಿಯರಲಿ ಸಂಭಾವನೆಯ ಸಂಹರಣ ಪದವನು ಪಾಪಕಾರಿಯದೋಳು ಇರದೆ ಮಾಡುವುದೆಂಬನಾಕನು ಸ್ವರ್ಗದ ಲೊರೆದ ನಿಂದ್ರಂಗರಗುರು ರಾಯ ಕೀಳೆಲ್ದ ಮಹಾರಾಜ ಪಾಪ ಕಾರ್ಯ ಮಾಡುವುದರಲ್ಲಿ ಲಜ್ಜೆ ಇದ್ದು ಹಿಂಜರಿಯಬೇಕು ಎಂದು ದೇವಗುರುವಾದ ಬೃಹಸ್ಪತ್ಯಾಚಾರ್ಯರು ದೇವೇಂದ್ರನಿಗೆ ಉಪದೇಶಿಸಿದ್ದಾರೆ ತೊರೆ ಮನುಷ್ಯ ಜನ್ಮವು ನಮಗೆ ದೈವಾನುಗ್ರಹದಿಂದ ಬಂದಿದೆ ಈ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಲೋಕಕ್ಕೆ ಹಿತವು ಅದನೋಜನಕ್ಕೆ ನಿಂದ ಯಾವುದನಾಚರಿ ಸೀ ನಸ್ತಿ ಗರಣುಗಯುಗಾಣದ ತತ್ವವಿಜ್ಞಾನವಲಂಬನನ ನಿಪನಾತನು ಆತನುಭೂವಲಯೊಳಗುತ್ತಮನು ಆತನುಭೂ ರಾಜನ್ ಲೋಕಕ್ಕೆ ಆಚರಿಸಬೇಕು ಅಹಿತವಾದದನ್ನ ಬಿಟ್ಟು ಬಿಡಬೇಕು ತ್ಯಜಿಸಬೇಕು ರಾಜನ್ ನಾಸ್ತಿಕರ ಸಹವಾಸವನ್ನ ಬಿಟ್ಟು ತತ್ವಜ್ಞಾನವನ್ನು ಅವಲಂಬಿಸಿರುವವರ ಜತೆ ಕೆಲಸವನ್ನು ಮಾಡಬೇಕು ಇಂಥವರೇ ಲೋಕದಲ್ಲಿ ಪೂಜನೀಯರು ರಾಜನ್ ಜನ್ಮ ಕೊಟ್ಟ ತಂದೆ ಹೊತ್ತು ಹೆತ್ತು ಸಾಕಿ ಸಲಹುವ ತಾಯಿ ವಿದ್ಯೆಯನ್ನು ಕಲಿಸಿದ ಗುರು ಅಗ್ನಿಹೋತ್ರ ಪವಿತ್ರವಾದ ಆತ್ಮ ಈ ಐದನ್ನು ಸದಾ ಜಾಗರೂಕತೆಯಿಂದ ರಕ್ಷಿಸಿಕೊಂಡು ಬರಬೇಕು ಇವುಗಳನ್ನು ರಾಜನ್ ಪಂಚಾಗ್ನಿ ಎಂದು ಹೇಳುತ್ತಾರೆ ಪಿತನು ಕೂ ಶಿಖಿ ಆತ್ಮತುಳ ಪಂಚಾನ್ ಕ್ರಮರಿ ಪ್ರತಿ ಪರಿಚರ್ಯಲ್ಪುದೂ ಸಭೆಯುವರೆ ಪಿತನು ಗುರು ಶಿಖಿ ಆತ್ಮತಾಯಂಬ ಅತುಳ ಪಂಚಾತ್ನಿಯನು ಕ್ರಮದಿಂ ಪ್ರತಿದಿನಂ ದಿನಂ ಪರಿಚರ್ಯ ಮಾಲ್ಪು ದು ದೊರೆ ನಿಜವಾದ ಮಗ ಎನಿಸಿಕೊಳ್ಳುವವನು ಪಿತೃಲನು ದೇವರನು ವೃದ್ಧರನ್ನು ಅತಿಥಿಗಲ ಪೂಜಿಸಿ ಪಿತನ ಕೀರ್ತಿಯ ಧರ್ಮವನು ಪಡೆವನ ಸುತನು ಪಿತನ ಕೀರ್ತಿಯ ಧರ್ಮವನು ಪಡೆವನೆ ಸೂತನೆಂದ ತಾಯಿ ತಂದೆಯರನ್ನು ಆದರ ಗೌರವದಿಂದ ಕಂಡು ಸೇವೆ ಮಾಡಬೇಕು ಸಕಲ ವಿಧ ಸಂಪದ ಸೌಕರ್ಯಗಳನ್ನು ನಮಗೆ ಒದಗಿಸುವ ದೇವತೆಗಳನ್ನು ಆರಾಧಿಸಬೇಕು ಜ್ಞಾನವೃದ್ಧರ ವಯೋವೃದ್ಧರ ಅನುತನು ನೋಡಿ ಸೇವಿಸಬೇಕು ಅತಿಥಿ ಅಭ್ಯಾಗತರಿಗೆ ಪ್ರೀತಿ ವಿಶ್ವಾಸದಿಂದ ಅನ್ನ ವಸ್ತ್ರಾದಿಗಳನ್ನು ನೀಡಿ ಆರಾಧಿಸಬೇಕು ತನ್ನ ಪಾಲಿನ ಧರ್ಮ ಎಂದರೆ ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲಿಸಬೇಕು ಇಂಥ ಮಗನೇ ರಾಜನ್ ಲೋಕದಲ್ಲಿ ಕೀರ್ತಿಶಾಲಿಯಾಗುತ್ತಾನೆ ಮಹಾರಾಜ ಮನುಷ್ಯ ಜನ್ಮವನ್ನ ಎತ್ತಿದವನು ಶ್ರಮಪಟ್ಟು ಸ್ವಧರ್ಮವನ್ನ ನಿಷ್ಠೆಯಿಂದ ಆಚರಿಸಿ ಧನವನ್ನ ಸಂಪಾದಿಸಬೇಕು ಸಿರಿವಂತನಾಗಬೇಕು ಆದರೆ ಧರ್ಮದ ಮಾರ್ಗದಲ್ಲಿ ಧನವನ್ನು ಆರ್ಜಿಸಬೇಕು ಸಿರಿವಂತನಿಗೆ ಲೋಕದಲ್ಲಿ ಗೌರವ ರಾಜನು ಸಿರಿಯನುಳ್ಳವನೇ ವಿದ್ಧನು ಸಿರಿಯನುಳ್ಳವನೆ ಮಹಾತ್ಮನು ಸಕಲ ಕುಣಯುಧನು ಸಿರಿಯನುಳ್ಳ್ಲವನೆ ಸುಶೀಲನು ಸಿರಿರಹಿತ ಶಿವನ ದೊಡಾಗಲಿ ಸರಕುಮಾರದು ಲೋಕವೂ ಸಿರಿ ರ ಶಿವನಾರೊಡಾಗನಿ ಸರಕುಮಾರದು ಲೋಕವೂ ಅವನೀಪಾಲಕ್ಕೆ ಸಿರಿವಂತನೆ ಕುಲವಂತ ಸಿರಿವಂತನೇ ಪಂಡಿತ ಸಿರಿವಂತನೇ ಮಹಾತ್ಮ ಅವನೇ ಗುಣಶಾಲಿ ಸುಶೀಲನೂ ಅವನೇ ಸಿರಿ ಇಲ್ಲದವನು ಶಿವನೇ ಆದರೂ ಲೋಕ ಅವನನ್ನ ಗಣನೆಗೆ ತಂದುಕೊಳ್ಳುವುದಿಲ್ಲ ಧರ್ಮ ಮಾರ್ಗದಿಂದ ಗಳಿಸಿದ ಸಿರಿಗೆ ಸಿರಿ ಎಂದರ್ಥ ಇದನ್ನು ನಾವು ಮನಗಾಣಬೇಕು ಧನಮಗ್ನಿರ್ಧನಂ ವಾಯು ಧನಂ ಸೂರ್ಯೋ ಧನಂ ವಸು ಧನಮೇಂದ್ರೋ ಬೃಹಸ್ಪತಿರ್ವರುಣಂ ಧನಮಶ್ನು ಎಂದು ಹೇಳುತ್ತದೆ ಶ್ರೀ ಸೂಕ್ತ ಅಗ್ನಿ ವಾಯು ಸೂರ್ಯನೇ ಮೊದಲಾದ ದೇವಾದಿಗಳು ಸಿರಿಯನ್ನ ಕರುಣಿಸಲಿ ಎಂಬುದು ಪ್ರಾರ್ಥನೆ ಹೀಗೆ ಧರ್ಮದಿಂದ ಆರ್ಜಿಸಿದ ಧನ ಸಿರಿಯಾಗುತ್ತದೆ ಅದುವೇ ನಿಜವಾದ ಸಿರಿ ಅಂಥ ಸಿರಿಯನ್ನು ಹೊಂದಿದವನು ಲೋಕಪೂಜ್ಯ ಲೋಕವಂದ್ಯ ಅಧರ್ಮ ಮಾರ್ಗದಿಂದ ಕುತ್ಸಿತ ಮಾರ್ಗದಿಂದ ಗಳಿಸಿದ ಸಿರಿಯನ್ನು ಸಿರಿ ಎನ್ನುವುದಿಲ್ಲ ಧರ್ಮದ ಮೂಲಕ ಬಂದ ಸಿರಿಯೇ ಸಿರಿ ಈ ಅರ್ಥದಲ್ಲಿ ವಿದುರ ಈ ಮಾತನ್ನು ಹೇಳಿದ್ದಾನೆ ಭೂಪಾಲ ವಿವೇಕಿಯಾದವನು ಯಾವುದು ಸ್ಥಿರ ಯಾವುದು ಅಸ್ಥಿರ ಎಂಬುದನ್ನು ತಿಳಿದುಕೊಂಡು ಸ್ಥಿರವಾದದನ್ನು ಮಾತ್ರವೇ ಗಳಿಸಬೇಕು ಅನೇಕ ವೇಳೆ ಸ್ಥಿರ ಯಾವುದು ಎಂದೇ ತಿಳಿಯದೆ ಹೋಗುತ್ತದೆ ಉದಾಹರಣೆಗೆ ಇವೆಲ್ಲ ನೆಲೆಯಾಗಿ ನಿಲ್ಲುವಂಥವೇ ಎಂದು ಯೋಚಿಸಿ ನೋಡಬೇಕು ಸಿರಿ ನೆಲೆಯೇ ಯೌವನವೂ ನೆಲೆಯೇ ಯಾವುದು ನೆಲೆ ಸಿರಿ ನೆಲೆಯೇ ೂವನೆಯ ಸರಿ ನೆಲೆಯ ಯೌಬನೆಯ ಮೈ ಸರಿ ನೆಲೆಯ ತನು ನೆಲೆಯ ಕಂಡೆಯ ಸರಿ ನೆಲೆಯ ನೀನಗಾರ ಸೂತನ ಉಳ್ಳಿ ಐಹಿಕ ಸಂಬತ್ತು ನೆಲೆಯೇ ನೆಲೆ ಎಂದರೆ ಶಾಶ್ವತವೇ ಎಂದರ್ಥ ಈ ಶರೀರವೂ ಶಾಶ್ವತವೇ ಶಸ್ತ್ರಾಸ್ತ್ರಗಳ ಬಲದಿಂದ ಗೆದ್ದ ರಾಜ್ಯವು ಶಾಶ್ವತವೇ ಅಧಿಕಾರತಾನೇ ಶಾಶ್ವತವೇ ರಾಜನು ರಾಜ್ಯವನ್ನ ರಕ್ಷಿಸು ಬಂಧುಗಳನ್ನು ಬದುಕಿಸು ಹೀಗೆ ಮಾಡುವುದರಿಂದಲೇ ರಾಜನಾದ ನೀನು ನಿನ್ನ ಧರ್ಮವನ್ನು ಕರ್ತವ್ಯವನ್ನು ಪರಿಪಾಲಿಸಿದಂತೆ ಆಗುತ್ತದೆ ಇದುವೇ ರಾಜನೀತಿ ರಾಜನು ರಾಜನೀತಿ ಧರೆಯ ರಕ್ಷಿಸು ಬಂಧುಗಳನ್ನುದ್ಧರಿಸು ನೀ ನಗರ ಸೂತನ ಉಳ್ಳನ್ನ ನೀತಿಯಲಿ ಧರೆಯ ರಕ್ಷಿಸು ಬಂಧುಗಳನುದ್ಧರಿಸು ಧರ್ಮವಸು ಇಂತಿದು ನರಪತಿ ಅರಸ ಮಕ್ಕಳನ್ನ ಹಡೆದು ಅವರನ್ನು ಸಾಕುವ ವಿಧಾನ ಹೀಗೆ ಎಂದು ಹಿಂದಿನವರು ಅನುಭವದ ಆಧಾರದ ಮೇಲೆ ಹೇಳಿದ್ದಾರೆ ವರುಷ ವೈದಳುರರಸನೆಸಿ ದಶವರುಷ ದಾಸನುಭಿ ವರುಷ ಕದಿನರಲಿ ಪುತ್ರನ ಮಿತ್ರ ನೆಂದೆನಿಸಿ ಪರಿವಿಡಿಗಳಲ್ಲಿ ನೆರೆದ ಮಕ್ಕಳುವರೆ ಭೂಮಿ ರಾಜ ಮನತನದವರು ಮುಖ್ಯವಾಗಿ ಪಾಲಿಸಬೇಕಾದ ಕ್ರಮ ಇದು ರಾಜನು ಮಗುವಿಗೆ ಐದು ತುಂಬುವವರೆಗೆ ಮುದ್ದಾಗಿ ಪ್ರೀತಿಯಿಂದ ಲಾಲಿಸಿ ಪಾಲಿಸಬೇಕು ಅಲ್ಲಿಂದ ಮುಂದೆ ಹತ್ತು ವರ್ಷಗಳ ಕಾಲ ಶಿಕ್ಷೆಯ ಮೂಲಕ ಶಿಕ್ಷಣ ಕೊಟ್ಟು ಆಳಿನಂತೆ ದಾಸನಂತೆ ಸೇವೆ ಮಾಡುವುದು ಹೇಗೆ ಎಂದು ಕಲಿಸಬೇಕು ಹದಿನಾರು ತುಂಬಿದ ನಂತರ ಅದೇ ಮಗನನ್ನ ಮಿತ್ರನಂತೆ ಕಾಣಬೇಕು ಎಂದಿದ್ದಾರೆ ಈ ವಿಧಾನಗಳನ್ನು ಅನುಸರಿಸಿ ಮಕ್ಕಳನ್ನು ಮದ ಮಾತ್ಸರ್ಯಗಳಿಂದ ಮುಕ್ತರನ್ನಾಗಿಸಬೇಕು ರಾಜನು ಪ್ರಾರಂಭದಿಂದ ಇದನ್ನು ಮಾಡುವುದನ್ನು ಬಿಟ್ಟು ವಯಸ್ಸಿಗೆ ಬಂದ ಮಕ್ಕಳನ್ನು ಮಾನವ ಪಶುಗಳನ್ನಾಗಿ ನರ ರಾಕ್ಷಸರನ್ನಾಗಿ ಮಾಡುವರೇ ದೊರೆ ರಾಜನು ಧನಮದ ದ್ಯಾಮದ ಕುಲಮದ ಯೌವನ ಮದಗಳಿಂದ ಕೊಬ್ಬಿ ಧನಮದತಿ ಕುಲಮದತಿ ವಿದ್ಯನದಿಯೌವನ ಮದತಿ ದ್ವಿಜ ಗುರುವನು ವಿಭಾಡಿಸಿ ನೀನು ತಾನೆಂದೆನುತ ಹೂ ಕರಿಸಿ ಮುನಿಸಿನಲ್ಲಿ ಸಾತ್ವಿಕರುಳು ಒಬ್ಬರನನು ನನು ಗಡಿಸಿ ಗರ್ಜಿಸಲು ನರಕದಿ ಮುಣುಗಿರಲ್ಲದೆ ಬೇರೆ ಗತಿಯಿಲ್ಲ ಮುನಿಸಿನ ಸಾತ್ವಿಕರುಳು ಒಬ್ಬರನನು ಗಡಿಸಿ ಗರ್ಚಿಸಲು ನರ ಕದಿ ಮುಣುಕಿದುರ ಗುರು ಗುರುಹಿರಿಯರು ಬ್ರಾಹ್ಮಣ ಧರ್ಮವನ್ನ ಪರಿಪಾಲಿಸುವವರು ಎಂದು ಸಹ ನೋಡದೆ ಅಲಕ್ಷಿಸಿ ನಾನು ನನ್ನದು ಎಂಬ ಕೊಬ್ಬಿನಿಂದ ಸಾತ್ವಿಕರನ್ನು ಉಪೇಕ್ಷಿಸಿ ಅವರುಗಳ ಮನಸ್ಸನ್ನು ಹುಣ್ಣುಪಡಿಸುವಂತಹವರಿಗೆ ನರಕಪ್ರಾಪ್ತಿಯಲ್ಲದೆ ಬೇರೆ ಗತಿ ಇಲ್ಲ ರಾಜನು ಬೇರೆ ಗತಿ ಇಲ್ಲ ಮಹಾರಾಜ ನೆನಪಿಡಬೇಕು ಕಾಪಾಡಿದ ಪ್ರಭುವನ್ನು ಮಂತ್ರೋಪದೇಶ ಮಾಡಿದ ಆಚಾರ್ಯನನ್ನು ಯುದ್ಧದಲ್ಲಿ ಶರಣಾಗತನಾದವನನ್ನು ರಕ್ಷಿಸಿದವನನ್ನು ದುರ್ಭಿಕ್ಷದಲ್ಲಿ ಆಹಾರವನ್ನು ನೀಡಿ ಪೊರದವನನ್ನು ನೀರಿನಲ್ಲಿ ಮುಳುಗಿ ಹಸು ನೀಗುವುದರಲ್ಲಿ ಇದ್ದವನನ್ನು ರಕ್ಷಿಸಿದವನನ್ನ ಬೆಂಕಿಯ ಅಪಘಾತದಲ್ಲಿ ಸಿಕ್ಕಿಕೊಂಡಾಗ ಬದುಕಿಸುವವನನ್ನು ಇಷ್ಟು ಜನರ ಉಪಕಾರವನ್ನ ಮರೆಯುವವನು ತನ್ನ ಕುಲದವರೆಲ್ಲರ ಸಮೇತ ನರಕದಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ರಾಜನು ಅನು ಬರದೊಳ ಗಾಯ ದುರ್ಭಿಕ್ಷ ತಲೆ ಸಲಹಿ ಪರಿಹರಿಸಿದರೆದ ಕುಲೋಟಿ ಸಹಿತ ಮಗಾಂಧನರ ಕದೀ ಮಹಾರಾಜ ಮೂರ್ಖರ ಪೈಕಿಗೆ ಸೇರುವವರಲ್ಲಿ ಇಂಥವನು ಒಬ್ಬ ಎನ್ನುತ್ತಾರೆ ಒಲಿದವಳ ಬಿಸುಡು wanlada valige hanubavanu ahitarani sakhyavaliyanasaguv oriyadudata pallenembavanu walidukeladeheluvava kai ಲರಿಯದ ಕಾರಿಯದಲ್ಲಿ ಹಂಬಲಿಸಿ ಮರುಗುವನವನೆ ಮೂಢನು ರಾಯ ಕೇಳೆಂದ ವಲಿದವಳ ಬಿಸುಡು ಒಲ್ಲದವಳಿಗೆ ಹಲುಗುವವನು ಮನಸಾರೆ ವಲಿದು ತನ್ನ ಸರ್ವಸ್ವವನ್ನು ಅರ್ಪಿಸುವಂತಹ ಮಡದಿಯನ್ನು ಅರಿತುಕೊಂಡು ಅನುಭವಿಸದೆ ಅನ್ಯ ಸ್ತ್ರೀಯಲ್ಲಿ ಅನುರಕ್ತನಾಗುವವನು ಅಹಿತರಲಿ ಅಹಿತರಲ್ಲಿ ಸ್ನೇಹ ಮಾಡುವವನು ಗೊತ್ತಿಲ್ಲದ ವಿಷಯವನ್ನ ಗೊತ್ತಿದೆ ಎಂದು ಹೇಳಿಕೊಳ್ಳುವವನು ಒದು ಕೇಳದೆ ಹೇಳುವವ ಕೇಳದೇ ಇರುವವರಿಗೆ ಸಲಹೆ ನೀಡುವವನು ಕೈ ಕಲರಿಯದ ಕಾರಿಯದ ಲಿ ಮರುಗುವವನು ಕೈಲಾಗದ ಕಾರ್ಯವನ್ನ ಮಾಡುವುದಾಗಿ ಹೇಳಿ ತೊಡಗಿ ಪರಿತಪಿಸುವವನನ್ನ ಮೂಢ ಎನ್ನುತ್ತಾರೆ ಅದೇ ಪಂಡಿತ ಎನಿಸಿಕೊಳ್ಳುವವನು ರಾಜನ್ ಸುಖ ದುಃಖ ಮಾನ ಅವಮಾನ ಲಾಭ ನಷ್ಟ ಸಿರಿತನ ಬಡತನ ಶೀತ ಉಷ್ಣ ಎಲ್ಲವೂ ಸ್ವಾಭಾವಿಕ ಎಂದು ತಿಳಿದು ಅವು ಬಂದು ಒದಗಿದಾಗ ಸ್ಥಿರಚಿತ್ತನಾಗಿ ಸಮಾಧಾನ ಸೈರಣೆಯಿಂದ ಇದ್ದು ಕೈಕೊಂಡ ಕಾರ್ಯವನ್ನು ವಿವೇಕದಿಂದ ನಡೆಸುವವನು ಎಷ್ಟೇ ಅಡ್ಡಿಯಾತಂಕಗಳು ಬಂದರೂ ವಿಚಲಿತನಾಗದೆ ಎದುರಿಸಿ ನಿಭಾಯಿಸುವವನು ನಿಜಕ್ಕೂ ಅವನೇ ವಿವೇಕಿ ಪಂಡಿತ ಮಾನ್ಯ ಹರುಷ ದರ್ಪ ಕ್ರೋಧ ಲಜ್ಜಾತುರತೆ ಮಾನವಿ ಮಾನವಿ ಬರಲಿ ನಿರುತ ಸಮನ ಧನಿಸಿ ಕೃತ್ಯ ಕೃತ್ಯ ಕೌಶಲವ ರಚಿ ಸುಕಾಲಿ ಶೀತೋತ್ಕರಿದ ಭಯ ಒಡ್ಡೈಸನು ಅದರಿಂ ಪರಿಹರಿಸದೆ ಆಕಾರ್ಯವ್ಯಸಗುವನ ಪಂಡಿತನು ಆ ಪಂಡಿತನು ಮಹಾರಾಜ ಇಂಥವರನ್ನ ತ್ರಿಮೂರ್ತಿಗಳು ಅಭಿವಂದಿಸುತ್ತಾರೆ ಕರೆ ಕರೆದು ಮೃಷ್ಟಾ ನವನುಭೂ ಸುರರಿಗೀವ ಕರೆ ಕರೆದು ಮೃಷ್ಟುಭೂ ಸುರರಿಗೀವ ಸದಾಹೋತ್ರ ಚರಿತನಖೇದಾಂತ ವೇದಿಯನು आपत्य व्रतेय उरुतरादमा सोपवासीयनु इरादमा सखश्रजीवियनु अरसकेळ अभिवंती सुवराई मूरु मूर्तीगलो ಮಹಾರಾಜ ಅಧ್ಯಯನ ಅಧ್ಯಾಪನದಲ್ಲಿ ತೊಡಗಿ ಲೋಕಕ್ಷೇಮವನ್ನೇ ಬಯಸುವ ಬ್ರಾಹ್ಮಣರನ್ನು ತಾನಾಗಿಯೇ ಆಹ್ವಾನಿಸಿ ಆದರ ಉಪಚಾರ ಮಾಡಿ ಮೃಷ್ಟಾನ್ನ ಬಡಿಸುವವನನ್ನು ಬ್ರಾಹ್ಮಣ ಧರ್ಮದಲ್ಲಿ ಒಂದಾದ ಅಗ್ನಿಹೋತ್ರವನ್ನು ಬಿಡದೇ ಮಾಡುವವನನ್ನು ವೇದಾಧ್ಯಯನ ಮಾಡಿ ವೇದಾಂತ ತತ್ವವನ್ನು ತಿಳಿದು ಅನುಷ್ಠಾನದಲ್ಲಿ ಇಟ್ಟುಕೊಂಡವನನ್ನು ಪತಿವ್ರತ ಸ್ತ್ರೀಯನ್ನು ಮನಸ್ಸನ್ನ ಹತೋಟಿಯಲ್ಲಿ ಇಟ್ಟುಕೊಂಡು ಬೇಕಾದ ವ್ರತ ನಿಯಮಗಳನ್ನು ಪಾಲಿಸುವವನನ್ನು ತ್ರಿಮೂರ್ತಿಗಳು ಅಭಿವಂದಿಸುತ್ತಾರೆ ದೊರೆ ಇಂಥವರನ್ನ ತಡಮಾಡದೆ ತ್ಯಜಿಸಬೇಕು ಕಂಡೆಯ ಬಿಸುಟು ಕಳೆಬನು ರಕ್ಷಿಸದ ಭೂಭುಜನಾಸೆಯದ ಬಲೆಯರನು ಊರೊಳಾಡುವ ಪಶುವ ಕಾಯಿದನ್ ಅಡವಿ ಕುರಿಯ ಕನುಸಿಯ ಪಿತನ್ ಇರುವರನು ಪಿಸುಟು ಕಳೆಬುಧು ನೀತಿ ರಾಯಕರ ಮಹಾರಾಜ ಧೃತರಾಷ್ಟ್ರನಿಗೆ ಹೇಳುವ ನೆಪದಲ್ಲಿ ವಿದುರ ನಮ್ಮೆಲ್ಲರಿಗೂ ಹೇಳುತ್ತಿದ್ದಾನೆ ಬೇಕು ಬೇಡಗಳನ್ನು ನಮಗೆ ತಿಳಿಸುತ್ತಿದ್ದಾನೆ ನಮ್ಮ ಉನ್ನತಿಗೆ ಬೇಕಾದಂತಹ ವಸ್ತುಗಳನ್ನು ನಾವು ಪಡೆಯಬೇಕು ನಮ್ಮ ಅವನತಿಗೆ ಬೇಕಾದಂತಹ ಒದಗುವಂತಹವುಗಳನ್ನು ನಾವು ತ್ಯಾಗ ಮಾಡಬೇಕು ಎಂದು ಒತ್ತಿ ಒತ್ತಿ ಹೇಳುತ್ತಿದ್ದಾನೆ ದೊರೆ ಇಂಥವರನ್ನು ತಡಮಾಡದೆ ತ್ಯಜಿಸಬೇಕು ಎನ್ನುತ್ತಾನೆ ವ್ಯಾಸಂಗ ಮಾಡಿಯೂ ಅದರಂತೆ ಆಚಾರದಲ್ಲಿ ನಡೆಯದವನನ್ನ ವೇದಾಧ್ಯಯನ ಮಾಡಿಯೂ ಇತರರಿಗೆ ಹೇಳಿಕೊಡದಂತಹ ಬ್ರಾಹ್ಮಣನನ್ನ ಲೋಕಕ್ಷೇಮವನ್ನೇ ಬಯಸಿ ಸ್ವಾರ್ಥ ಲವಲೇಶವೂ ಇಲ್ಲದೆ ತಪಸ್ಸಿನಲ್ಲಿ ನಿರತರಾಗಿರುವ ಋಷಿ ಮುನಿ ಜನರನ್ನು ಸಜ್ಜನರು ಸಾಧು ಸಂತರು ಸನ್ಯಾಸಿಗಳನ್ನು ಅವರಿಗೆ ಬೇಕಾದ ಸೌಕರ್ಯಗಳನ್ನು ಒದಗಿಸಿ ರಕ್ಷಿಸದೇ ಇರುವ ರಾಜನನ್ನ, ಪ್ರೀತಿ ಇಲ್ಲದ ಹೆಂಡತಿಯನ್ನು ಊರಲ್ಲೇ ಹಡವೆ ತಿರುಗುತ್ತಿರುವ ಹಸುಗಳನ್ನು ಕಾಯುವವನನ್ನ, ಸಕಾಲಕ್ಕೆ ಒದಗದೆ ಸದಾ ಕಾಡಿನಲ್ಲೇ ಕಾಲಹರಣ ಮಾಡುವ ಕ್ಷೌರಿಕ ಅಂದರೆ ನಾಯಿಂದನನ್ನು ಆದಷ್ಟು ಬೇಗ ತ್ಯಜಿಸಬೇಕು ಎನ್ನುತ್ತಾನೇ ವಿದುರ ಇದು ಬಹಳ ಮುಖ್ಯವಾದದ್ದು ನಾವೆಲ್ಲ ನೆನಪಿನಲ್ಲಿ ಇಡಬೇಕಾದದ್ದು ಎಲ್ಲಿ ಮತ್ತೊಮ್ಮೆ ಕೇಳೋಣ ಮೂರ್ತಿ ಪಿಸುತು ಕಳೆಬುಧು ನೀತಿ ಶಾಸ್ತ್ರವನು ಸುರಾಜನ ವೇದ ಪ್ರಸರ ಬಿಲ್ಲದ ಋಷಿ ಜನ ರಕ್ಷಿಸದ ಭೂ ಭುಜನ ವಸೆಯದ ಬಲೆಯನು ೊಳಾಡುವ ಪಶುವ ಕಾಯಿದನ ಅಡವಿ ಗುರಿಯ ಕನುಸಿಯನ ಇಂತರುವರನು ಬಿಸುಟು ಕಳೆಬು ರಾಯ ಕೇಳೆಂದ ಮಹಾರಾಜ ಹೆಂಗಸರು ಬೇಟೆ ಜೂಜು ಮಧ್ಯಪಾನ ಮಾತಿನಲ್ಲಿ ಕಠೋರತೆ ಶಿಕ್ಷಿಸುವುದರಲ್ಲಿ ಕ್ರೌರ್ಯ ಹಣವನ್ನು ಪೋಲು ಮಾಡುವ ದುಂದುಗಾರಿಕೆ ಇವು ಏಳು ವ್ಯಸನಗಳು ಧರಣಿಯಾಳುವ ಅರಸರ ಆಸೆಗಳನ್ನು ಹೆಚ್ಚಿಸುತ್ತಲೇ ಹೋಗುತ್ತವೆ ಇವು ಮತ್ತು ರಾಜರ ಪ್ರಭುತ್ವಕ್ಕೆ ವಿಪತ್ಕಾರಿಯಾದ್ದರಿಂದ ವಿವೇಕಿಯಾದ ರಾಜ ಇವು ಏಳನ್ನೂ ಬಿಡಬೇಕು ಭೂಪಾಲ ಈ ಆರು ಗುಣಗಳಿಂದ ಬಾಧಿತನಾದ ರಾಜನನ್ನು ಮೂರ್ಖ ಎನ್ನುತ್ತಾರೆ ಇಹ ಪರಗತಿವಮ ಲೋಕಕಸ್ಥಿ ಅನುಿ ಸು ಮರ್ಮ್ರ ವಿಧಿ ವಿತತ ಭಾಷಿತದಪ್ಪ ತನ್ನಿಂಕಿತವನವರಾಯತವನರಿಯದ ಕ್ಷಿತಿಪನವ ಮೂತ್ಮನೀ ಭೂ ಬಾಲಕೇಳೆಂದ ತನಗಿಂತ ಬಲಿಷ್ಠರಾದವರಲ್ಲಿ ದ್ವೇಷ ಕಟ್ಟಿಕೊಳ್ಳುವವನು ಹಾಗೆ ಹಾಗೆಗೋಣುವ ಇಹ ಪರಗತಿಗೆ ಮಾಡಬೇಕಾದ ಕರ್ತವ್ಯವನ್ನ ಮರೆಯುವವನು ಇಹ ಪರಗತಿ ವಿಚಾರ ಲೋಕ ನೀತಿಯನ್ನು ಮೀರಿ ನಡೆಯುವವನು ಓ ಕೂಘಿಸುವ ಧರ್ಮವನ್ನು ತಿಳಿದ ಬುಧ ಜನರನ್ನ ವಿನಾಕಾರಣ ವಿರೋಧಿಸಿ ಅವರ ಮನಸ್ಸನ್ನು ನೋಯಿಸುವವನುರೋಧಿಸುವ ರಾಜ್ಯದ ಹಿತರಕ್ಷಣೆಗೆ ಸಂಬಂಧಿಸಿದವರ ರಹಸ್ಯವನ್ನು ತಿಳಿದಿರುವವರನ್ನು ವಿರೋಧಿಸುವವನು ವ್ಯರ್ಥವಾಗಿ ಕಾಡು ಹರಟೆ ಹೊಡೆಯುವವನು ತನ್ನ ತನ್ನಿಂಕಿತವನ್ ಅವರಾಯತವನಿಯದ ಕ್ಷಿತಿಪನವ ಮೂಢಾತ್ಮನೈ ಭೂಪಾಲಕೇಂದ ತನ್ನ ಸ್ವಸಾಮರ್ಥ್ಯ ಇಂಗಿತವನ್ನ ಬೇರೆಯವರ ಸಾಮರ್ಥ್ಯವನ್ನ ತಿಳಿಯಲು ಅಸಮರ್ಥನಾಗಿರುವ ರಾಜನನ್ನ ಮೂಢ ಮೂರ್ಖ ಎನ್ನುತ್ತಾರೆ ರಾಜನ್ ಶಕ್ತಿಯನ್ನು ಅರಿತು ಸಮಯ ಸಂದರ್ಭಗಳಿಗೆ ತಕ್ಕಂತೆ ಕೋಪಿಸಿಕೊಳ್ಳಬೇಕು ದಂಡಾರ್ಹರಿಗೆ ಶಿಕ್ಷೆಯನ್ನು ವಿಧಿಸಬೇಕು ಪರಹಿತವನ್ನೇ ಲಕ್ಷ್ಯದಲ್ಲಿ ಇಟ್ಟುಕೊಂಡಿರಬೇಕು ಪರರ ಬಲಾಬಲವನ್ನು ಅರಿಯದೇ ಅವರನ್ನು ಅಳೆಯಬಾರದು ತಿಳಿಯದ ಮಡುವಿನಲ್ಲಿ ಕಾಲಿಡಬಾರದು ಇವು ಬುದ್ಧಿವಂತ ರಾಜನ ಲಕ್ಷಣ ಅರಸ ಸಿಂಹಾಸನವನ್ನು ಏರುವ ಬಯಕೆ ಇರುವ ರಾಜ ಅಧಿಕಾರಕ್ಕೆ ಬಂದಾಗ ಈ ಕೆಲವು ಮುಖ್ಯವಾದ ವಿಷಯಗಳ ಕಡೆ ಗಮನ ಕೊಡಬೇಕು ಕಂಡೆಯಲ್ಲದ ಬಿತ್ತ ಬುಧ ಸನ್ಮಾನ ಬಲು ಸುಧಾನುಧತಿ ಧೀಮಸ್ಥಾನ ಜ್ಞಾನವೀದ ತಪವೋ ವೇದವಿಧಾನಿ ವಿಪ್ರ ಶರಸನ ವಿಲ್ಲದ ಸಮರೆಯ ದೂ ಜ್ಞಾನ ವಿಲದ ತಪವೂ ವೇದ ವಿಧಾನವಿನ್ನದ ವಿಪ್ರ ಶರಸಿನ್ನದ ಸಮ ಅಬ್ಬ ಅಪ್ಪ ವೇದವ್ಯಾಸರು ವಿದುರ ಹೇಳಿದಂತೆ ಧೃತರಾಷ್ಟ್ರ ಕೇಳಿದಂತೆ ಮಾಡಿ ನಮ್ಮೆಲ್ಲರಿಗೂ ನೀತಿಯನ್ನು ಕಲಿಸಿದ್ದಾರೆ ಇದು ನಮಗೆಲ್ಲರಿಗೂ ಅನ್ವಯಿಸುವಂಥದ್ದು ದಾನ ಮಾಡದೆ ಶೇಖರಿಸಿಡುವ ಐಶ್ವರ್ಯ ವಿದ್ವಜ್ಜನರಿಗೆ ಸನ್ಮಾನ ಮಾಡದ ರಾಜ್ಯ ಇನಿಯನ ಮನಸ್ಸನ್ನ ಅರಿದು ಸಂಸಾರವನ್ನ ತೂಗಿಸಿಕೊಂಡು ಹೋಗುವಷ್ಟೂ ಬುದ್ಧಿ ಇಲ್ಲದ ಗೃಹಿಣಿ ಬುದ್ಧಿವಂತರಿಲ್ಲದ ರಾಜಸಭೆ ಜ್ಞಾನವಿಲ್ಲದ ತಪಸ್ಸು ವೇದಶಾಸ್ತ್ರಗಳ ಓರೆ ಪೋರೆಗಳನ್ನು ತಿಳಿದುಕೊಳ್ಳದೇ ಇರುವ ಬ್ರಾಹ್ಮಣ ಬಿಲುವಿದ್ಯೆಗಳ ಪ್ರಯೋಗದಿಂದ ಪರಾಕ್ರಮವನ್ನು ಪ್ರದರ್ಶಿಸದೇ ಕಾದುವ ಸಂಗ್ರಾಮ ಇವಿಷ್ಟು ಇದ್ದೂ ಇಲ್ಲದಂತೆಯೇ ತೇಜೋಹೀನ ರಾಜನ್ ರಾಜರಲ್ಲಿ ಉತ್ತಮ ಎನಿಸಿಕೊಳ್ಳಲು ಅಪೇಕ್ಷಿಸುವ ಅರಸು ದಿನವಂಜಯ ಮಾಡದ ಇಹ ಪರ ವರದೈ ಗುರುಪೂಜನ ಬುಧ ಸೇವನೆಯ ಕಾಲೋಚಿತದ ವಿವರಣವ ಮನನದಿಂದ ಆಶ್ರವಣಿದ್ಯಾ ನದಿ ಇವನನುಕೊಳಿ ಪು ಮನು ಜರುತ್ತಮನು ಎಲ್ಪಕೇಳ ಪಂಜಯ ಮಾಡದ ದಿನವನ್ನ ವಿನಾ ಕಾಲಹರಣ ಮಾಡಿ ಆಗಿಸಬಾರದು. ಇಹಪರ ವಿನಯನ ಇಹ ಪರ ಸೌಖ್ಯ ಸಾಧನದಲ್ಲಿ ತೊಡಗಬೇಕು ವರ ದೈವ ಗುರುಪೂಜನೆಯ ದೈವ ದ್ವಿಜ ಗುರು ಸೇವೆಯನ್ನ ಮಾಡಬೇಕು ಬುಧ ಸೇವನೆಯ ಕಾಲೋಚಿತದ ವಿವರಣವ ಪಾತ್ರ ಪಾತ್ರ ಅರಿತು ಕಾಲೋಚಿತವಾಗಿ ದಾನ ಮಾಡಬೇಕು ಮನನದಿಂದ ಆಶ್ರವಣ ವಿದ್ಯಾಸನದಿ ಶ್ರವಣ ಮನನ ನಿಧಿ ಧ್ಯಾಸನದಿಂದ ಇವೆಲ್ಲವನ್ನು ಅನುವು ಮಾಡಿಕೊಳ್ಳಬೇಕು ಇವನಿಪನವನು ಮನುಜರೊಳಗುತ್ತಮನೂ ಎಲೆಭೂ ಪಾಲಕ ಇಂಥವನೇ ರಾಜನು ಮನುಷ್ಯರಲ್ಲಿ ಉತ್ತಮ ಮೂರ್ಖರ ಪೈಕಿಗೆ ಸೇರುವವರು ಕೆಲವರು ಇರುತ್ತಾರೆ ಅಂಥವರ ಬಗೆಗೆ ರಾಜನಾದವನು ಮಹಾರಾಜ ಬಲು ಜಾಗರೂಕನಾಗಿರಬೇಕು ಸಲಿಗೆ ಇದೆ ಎಂದು ಸ್ತ್ರೀಯರು ಇರುವ ರಾಣಿವಾಸದೊಳಕ್ಕೆ ಪತಿಪತ್ನಿಯರು ಇರುವ ಏಕಾಂತ ಸ್ಥಳಕ್ಕೆ ಹೇಳದೆ ಕೇಳದೆ ಪ್ರವೇಶಿಸುವವನು ಸಲುಬೆನೆಂದೆ ಸಂಚಲಿಸುವವನು ಆಪತ್ತಿಗೆ ಒದಗುವ ಆಪ್ತರನ್ನ ಬಿಟ್ಟು ಕಳೆದು ಸ್ವಭಾವ ತಿಳಿಯದೇ ಇರುವವರ ಕಡೆ ಸೇರಿಕೊಳ್ಳುವವನು ಆಪ್ತರನು ಬೀಸು ಅಕ್ಕಲಿಸುವವನು ಅಹಿತರಲ್ಲಿ ಮೂರ್ಖರಲ್ಲಿ ಅವರು ಅಧರ್ಮದಿಂದ ವರ್ತಿಸಿದರು ಎಂಬ ಕಾರಣದಿಂದ ತಾನು ಅಧರ್ಮದಿಂದ ನಡೆದುಕೊಳ್ಳುವವನು ಅಹಿತರ ನಿಧರ್ಮವನುಳಿದ ಧರ್ಮವನು ಬಳಸುವವನು ಹಸಿವು ಇಲ್ಲದೇ ಊಟ ಮಾಡುವವನು ಮೂಢಾತ್ಮ ರಾಜನು ಏಕಾಂತದಲ್ಲಿ ಸುಳಿವವನು ಹಸಿವಿಲ್ಲ ಇಳೆಯೊಳಗೆ ಮೂಢಾತ್ಮನೈ ಧೃತರಾಷ್ಟ್ರ ರಾಜ ದುಷ್ಟಮಂತ್ರಿಗಳ ದುರಾಲೋಚನೆಗೆ ಕಿವಿಗೊಟ್ಟು ಯಾವ ರಾಜ ತನ್ನ ಆಸ್ಥಾನದಲ್ಲಿ ಪಂಡಿತರನ್ನು ವಿದ್ವಾಂಸರನ್ನೂ ಅವರಿಗೆ ತಕ್ಕ ಸ್ಥಾನಮಾನ ಕೊಟ್ಟು ಗೌರವದಿಂದ ನೋಡಿಕೊಳ್ಳುವುದಿಲ್ಲವೋ ಅಂಥ ರಾಜೀಪ ಬುಧರೇಳಿ ಬುಧರ ಜರದೊಡ ನಲಿವ ಬುಧರಂ ಪೊಗಳರಂ ಪಳಿವಾ ಬುಧರ ಧಮರ ಮಾಲ್ಪ ಬುಧರಂ ವಿಧಿಗೊಳಿಪ ಬುಧರ್ಕಿವರಂ ಕವರು ಅಧಮ ಭೂಪರಿಗಲ್ತರಿ ಹುದೇ ವಿನಾಶಕರವೆಂದ ರಾಜ್ಯದ ವಿದ್ವಾಂಸರು ಪಂಡಿತರೊಂದಿಗೆ ದ್ವೇಷ ಕಟ್ಟಿಕೊಳ್ಳುವುದು ಪಂಡಿತ ವರ್ಗವನ್ನೇ ನಾಶ ಮಾಡಿಬಿಡುವುದು ವಿದ್ವಜ್ಜನರನ್ನು ಅವಮಾನಪಡಿಸಿ ತೇಜೋವಧೆ ಮಾಡುವುದು ಅಂಥ ವಿದ್ವಾಂಸರನ್ನ ಯಾರಾದರೂ ಅಲ್ಪರು ಜರೆದು ಮಾತನಾಡಿದರೆ ಅವರ ಜತೆ ಸೇರಿ ಅವಹೇಳನವನ್ನು ತಾನೂ ಮಾಡುವುದು ವಿದ್ವಾಂಸರ ಪ್ರಶಂಸೆ ಮಾಡುವವರನ್ನು ಅಳಿಯುವುದು ವಿದ್ವಜ್ಜನರಿಗೆ ಆದಷ್ಟು ಹೆಚ್ಚು ಕಷ್ಟ ಕಿರುಕುಳಕ್ಕೆ ಗುರಿ ಮಾಡುವುದು ವಿದ್ವಾಂಸರಿಗೆ ಬರುವ ಸಂಭಾವನೆಯನ್ನು ತಾನೇ ದೋಚಿಕೊಳ್ಳುವುದು ಇಂಥವರನ್ನ ಅಧಮ ರಾಜರು ಎಂದು ಲೋಕವು ಕರೆಯುತ್ತದೆ ರಾಜನು ಮಹಾರಾಜ ರಾಜನಾದವನು ಹತ್ತಾರು ಜನಕ್ಕೆ ಭೋಜನಾದಿ ಸೌಕರ್ಯಗಳನ್ನು ಏರ್ಪಡಿಸಿ ಆಪ್ತರೊಂದಿಗೆ ತಾನೂ ಭುಜಿಸಬೇಕಲ್ಲದೆ ಏಕಾಂಗಿಯಾಗಿ ಊಟ ಮಾಡುವುದು ಯುಕ್ತವಲ್ಲ ರಾಜನಾದವನು ತನ್ನ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾದರೆ ಈ ಕೆಳಗಿನ ನಿಯಮಗಳನ್ನು ಪಾಲಿಸಬೇಕು ಕಂಡೆಯ ಕಳಿತ ತರಣಿಯ ಕಿರಣದಲ್ಲಿ ನಿಂಬಲಿನ ಜಲದಲ್ಲಿ ದುಗ್ಧಪನಲಿ ವರಯುವತಿಯ ರ ಸಂಭೋಗರಂಗದಲ್ಲಿ ತಳಿತ ಹೋಮದ ಹೊಗೆಗಳಲ್ಲಿ ದಿನ ಬಲದೊಳು ಆಯುಷ್ಯಾಭಿವೃದ್ಧಿಯ ಬೆಳವಿಗೆಗಳಗೂ ಸಂಜೆಯ ಸೂರ್ಯನ ಕಿರಣದಲ್ಲಿ ಸುತ್ತಾಡಬೇಕು ನಿರ್ಮಲವಾದ ನೀರಿನಲ್ಲಿ ಸ್ನಾನ ಮಾಡಬೇಕು ಕ್ಷೀರಪಾನ ಮಾಡಬೇಕು ಯುವ ವಯಸ್ಸಿನ ಸ್ತ್ರೀಯರ ಸಹವಾಸವನ್ನೇ ಮಾಡಬೇಕು ಯಜ್ಞಯಾಗಾದಿಗಳನ್ನು ನಡೆಸುತ್ತಾ ಹೋಮಧೂಮವನ್ನು ಆಘ್ರಾಣಿಸಬೇಕು ಹೀಗೆ ಮಾಡಿದರೆ ರಾಜನ್ ಆಯುಷ್ಯವು ುತ್ತದೆ ಅದುವೆ ಆಯುಷ್ಯವು ಕ್ಷೀಣವಾಗದಂತೆ ನೋಡಿಕೊಳ್ಳಬೇಕು ಎನ್ನುವ ಪಕ್ಷದಲ್ಲಿ ಇವುಗಳನ್ನೆಲ್ಲ ಬಿಡಬೇಕು ವಿರಶ್ಮಿಯಲಿ ಪ್ರೇತ ಅಂಗಳ ಧೂಮಜ್ವಾಲಿ ಗಾವಿಲಾಯೋ ವೃದ್ಧೆಯ ರ ಸಂಭೋಗಾಂತರೀ ಕೊಳಚೆ ನೀರಿನ ಬಳಕೆಯಲ್ಲಿ ಕತ್ತಲೆಯ ದ್ಯೋದನದಲ್ಲಿ ಆಯುಷ ಬಿಳಿದು ಹೋಗದೆ ದಿನ ದಿನದೊಳೂ ಅವನೀಶ ಕೇಳೆಲ್ಲ ಎಳೆ ಬಿಸಿಲಿನಲ್ಲಿ ಹೆಚ್ಚಾಗಿ ಅಡ್ಡಾಡಬಾರದು ಸ್ಮಶಾನದಿಂದ ಹೊರಡುವ ಪ್ರೇತ ಧೂಮವನ್ನು ಸೇವಿಸಬಾರದು ಬುದ್ಧಿ ಇಲ್ಲದ ವೃದ್ಧೆಯರ ಸಹವಾಸ ಮಾಡಬಾರದು ಕೊಳಚೆ ನೀರಿನಲ್ಲಿ ಇಳುದು ಸ್ನಾನ ಪಾನ ಮಾಡಬಾರದು ರಾತ್ರಿ ಹೊತ್ತು ಮೊಸರನ್ನವನ್ನು ತಿನ್ನಬಾರದು ಇವೆಲ್ಲ ಆಯುಷ್ಯ ಕ್ಷೀಣಕ್ಕೆ ಕಾರಣಗಳು ಆಗುತ್ತವೆ ಹೀಗೆ ಆರೋಗ್ಯ ಸೂತ್ರವನ್ನು ಹೇಳಿದ ವಿದುರ ಮುಂದುವರಿಸಿ ಮಹಾರಾಜ ತಾಂಬೂಲವನ್ನು ಮೆಲ್ಲುವಾಗ ಸಹ ಅತಿ ಜಾಗರೂಕನಾಗಿರಬೇಕು ಎನ್ನುತ್ತಾನೆ ವಿದುರ ವೀಳೆಯದೆಲೆಯ ತೊಟ್ಟನ್ನು ತುದಿಯನ್ನೂ ಹಾಕದೆ, ಸುಣ್ಣದ ಎಲೆಯನ್ನು ಬಿಟ್ಟು ಬಿಡದೆ ಎಂದರೆ ನಾರನ್ನು ತೆಗೆಯದೆ ವೀಳೆಯದ ಎಲೆಯನ್ನು ಸವಿದರೆ ಆರೋಗ್ಯಕ್ಕೆ ಧಕ್ಕೆ ತುಗುಲಿ ಐಶ್ವರ್ಯವನ್ನು ಅನುಭವಿಸಲಿಕ್ಕೆ ಆಗದೆ ತೊಳಲಾಡಬೇಕಾಗುತ್ತದೆ ಎನ್ನುತ್ತಾನೆ ನಾಗಬಲ್ಲಿಯ ಹಿಂದು ಮುಂದನು ನೀ ಿಯ ಹಿಂದು ಮುಂದನು ನೀ ಚೂರ್ಣ ಪರ್ಣತ್ಯಾಗವಿಲ್ಲದೆ ದಂತನ ಪರ್ಣವನು ಸವಿದು ಭೋಗಿಸುವೊಡೆ ಅಮರೇಂದ್ರ ನಾಗಲ್ ನಾಗಭೂಷಣನಾಥೊಡೆ ಅವನನು ನೀ ಭಾಗ್ಯವದು ಭೂಪಾಲ ಮಹಾರಾಜ ನಿನಗೆ ಪ್ರಾಪ್ತವಾದ ಲಕ್ಷ್ಮಿ ಸಿರಿ ನಿನ್ನಲ್ಲಿ ನೆಲೆಸಬೇಕಾದರೆ ಈ ನಿಯಮಗಳನ್ನು ಪಾಲಿಸುವುದು ಬಹಳ ಮುಖ್ಯ ಒಗೆಯದೆ ಕೊಳೆ ಬಟ್ಟೆಗಳನ್ನು ಹಾಕಿಕೊಂಡಿರುವುದು ಹಲ್ಲು ಉಜ್ಜದೆ ಅಸಹ್ಯವು ಕೊಳಕಲು ಆಗಿರುವ ಹಲ್ಲುಗಳನ್ನು ಹಾಗೆಯೇ ಬಿಟ್ಟು ಇರುವುದು ಅತಿಯಾಗಿ ತಿಂದು ತಕ್ಷಣವೇ ನಿದ್ದೆ ಹೋಗುವುದು ಮುಖ ಗಂಟಿಕ್ಕಿಕೊಂಡಿದ್ದು ನಿಷ್ಠುರವಾಗಿ ಮಾತನಾಡುವುದು ಸೂರ್ಯೋದಯ ಸೂರ್ಯಾಸ್ತ ಸಮಯಗಳಲ್ಲಿ ನಿದ್ದೆ ಮಾಡುವುದು ಇವೆಲ್ಲ ಮಾಡಬಾರದ್ದು ಸಾಕ್ಷಾತ್ ವಿಷ್ಣುವೇ ಹೀಗೆ ಮಾಡಿದರು ರಾಜನ್ ಅವನ ಧರ್ಮಪತ್ನಿ ಮಹಾಲಕ್ಷ್ಮಿ ಬಿಟ್ಟು ಓಡಿ ಹೋಗುತ್ತಾಳೆ ಮಸೂಳಿ ಸಿದ್ಧ ದೂಕೂಲ ಮಸೂಳಿ ಸಿದ್ಧುಕೂಲ ರದನದೊಳೆಸೆ ವಹಸೆ ಭುಕ್ತದ ನಿಷ್ಠುರವ್ಯ ಉದಯಸ್ತಮಯ ಕಾಲದೇವ ನಿನೆಯೊಳೊಂದಿರೆ ಬಿಸಜಲೋಚನೆಯು ವರ್ಚಿಸುವ ಧರಣಿಯನ್ನು ಆಳುವ ರಾಜರಾದವರು ಇವನ್ನ ಮರೆಯದೇ ಪಾಲಿಸಬೇಕು ಎಂದು ಹಿಂದಿನವರು ಹೇಳಿದ್ದಾರೆ ದೊರೆ ದಿನದಲ್ಲಿ ಐದು ಸಲ ಸ್ನಾನ ಮಾಡಬೇಕು ದೇವಿಲ್ಲದ ಕಡೆ ನಿದ್ದೆ ಮಾಡಬೇಕು ಸ್ಥಾನ ಪಂಚಕದ ಇಂದ್ರಿಯದ ಸಂಸ್ಥಾನದಲ್ಲಿ ನಿದ್ರಾಂಗನೆಯ ಸನ್ಮಾನಿಸುವಡಿ ಆ ಸಾಧನದ ಪಂಚಕದ ಪರಿವಿಡಿಯ ಸ್ಥಾನ ಆರೋಗಣೆಯ ಸಂಧಾನದ ನಿಚಿತ್ತೈಸುವುದು ರಾಜನುಮತವಿದು ಸಕಲ ಸುಖಕರವೂ ರಾಜುಮತವಿದು ಸಕಲ ಸುಖಕರವೂ ಎಂದ ನಾವಿದುರ ತಿಳಿದವರ ಜಾಗದಲ್ಲಿ ಪೂರ್ವ ಪರೀಕ್ಷೆಗೆ ಗುರಿ ಮಾಡಿ ದೋಷವಿಲ್ಲ ಎಂದು ಖಾತರಿಪಡಿಸಿಕೊಂಡ ನಂತರ ಆರೋಗ್ಯಕರವಾದ ಆಹಾರವನ್ನೇ ಮಿತವಾಗಿ ಮಾಡಬೇಕು ಇದು ರಾಜರಿಗೆ ಉಚಿತ ಯೋಗ್ಯ ಸಾಧು ಮಹಾರಾಜ ರಾಜನು ಅರಸುತನವನ್ನು ನಡೆಸುವವರು ಆರೋಗ್ಯ ಭಾಗ್ಯವನ್ನು ಅನುಭವಿಸಬೇಕು ಆರೋಗ್ಯ ಚೆನ್ನಾಗಿರಲು ಅತಿ ಮುಖ್ಯವಾದವು ಎರಡು ಶುಚಿ ರುಚಿಯಾದ ಮಿತಾಹಾರ ತಪ್ಪದೇ ವ್ಯಾಯಾಮ ನಡೆಸುವುದು ಇವನ್ನ ಪಾಲಿಸಿದವರಿಗೆ ಜಯಲಕ್ಷ್ಮಿ ಒಲೆಯದೇ ಇರುವುದಿಲ್ಲ ಯಾವುದನ್ನ ಊಹಿಸಿ ತಿಳಿಯಲಾಗದೋ ಅವನ್ನು ಸೃಷ್ಟಿಸಿರುವ ಬ್ರಹ್ಮನೇ ತಿಳಿಯಲಾಗದು ಎನ್ನುತ್ತಾನೆ ವಿದುರ ಕುತೂಹಲದಿಂದ ಕೇಳಿದ ಧೃತರಾಷ್ಟ್ರನಿಗೆ ಹೇಳುತ್ತಾನೆ ರಾಜ ಹೃದಯ ಧ್ವನಿಯ ಸಿಡಿಲಿನ ಧರದರ್ ನರಿಯರಿರವ ಪುರುಷನ ಭಾಗ್ಯ ದೇವತೆ ಯೊಲಿವ ಕಾಲವನು ವರುಷ ಬರನ ಬರವನು ವಿರಚಿಸುವ ವಿಧಾತೃಗಳವಲ್ಲ ಅರಸಕೇ ಮಾನವರಿಗಿದು ಗೋಚರಿಸಲರಿದೆ ಆ ರಾಜನ್ ಓಡುವ ಕುದುರೆಯ ಮನಸ್ಸಿನಲ್ಲಿ ಭಾವನೆಯನ್ನ, ಸಿಡಿಲಿನ ಗರ್ಜನೆಯನ್ನು ಸ್ತ್ರೀಯರ ಹೃದಯದಲ್ಲಿನ ಭಾವನೆಗಳನ್ನು ಪುರುಷನಿಗೆ ಭಾಗ್ಯದೇವತೆ ಒಲೆಯುವ ಕಾಲವನ್ನು ಮಳೆ ಬರುವ ಬರಗಾಲವನ್ನು ಬಹು ಮುಂಚಿತವಾಗಿ ಊಹಿಸಿ ತಿಳಿಯುವುದು ಇವನ್ನ ವಿಧಾತನಿಂದಲೂ ತಿಳಿಯಲಾಗದು ಎಲ್ಲ ಧನಕ್ಕಿಂತಲೂ ಅಭಿಮಾನ ಧನ ಶ್ರೇಷ್ಠ ಎಂದು ಬಿದಿರನ್ನು ಹೇಳುವಾಗ ಮಿಕ್ಕ ಕೆಲವು ಪರಿಚಿತ ವಸ್ತು ವ್ಯಕ್ತಿಗಳಲ್ಲಿ ಯಾವುದು ಯಾವುದು ಶ್ರೇಷ್ಠವಾದವು ಎಂದು ತಿಳಿಸುತ್ತಾ ವಸಂತ ಋತುಗಳಲ್ಲಿ ವಸಂತ ಋತು ವಿದ್ಯಾ ಜಾಲ ವಿದ್ಯಾಜಾಲದೊಳಗೆ ಕವಿತ್ವ ವಿದ್ಯೆಗಳಲ್ಲಿ ಶಕ್ತಿ ಗಜ ವೈಹಾಳಿಯಲಿದೇವೇಂದ್ರ ಆನೆ ಸವಾರಿ ಮಾಡುವುದರಲ್ಲಿ ದೇವೇಂದ್ರ ಮಿತ್ರಶ್ರೇಣಿಗೊಳುವಾಣಿ ವಿದ್ವಾಂಸರಾದ ಬ್ರಾಹ್ಮಣ ಸಮೂಹದಲ್ಲಿ ವಾಣಿ ಅಂದರೆ ಮಾತು ಭಾಳನೇತ್ರನು ದೈವದಲಿ ದೇವಗಣದಲ್ಲಿ ಭಾಳ ನೇತ್ರನಾದ ಪರಮಶಿವ ಬಿಲ್ಲಾಳಿನಲಿ ಮನ್ಮಥನು ಬಿಲ್ಲಾಳುಗಳಲ್ಲಿ ಮನ್ಮಥನದಲ್ಲಿ ಹೇಳಲೇನ್ ಅಭಿಮಾನವೇ ಧನೋ ಧನದಲ್ಲಿ ಅಭಿಮಾನ ಧನ ಇವಿಷ್ಟು ಶ್ರೇಷ್ಠವಾದವು ಮಹಾರಾಜ ಪ್ರಶಂಸೆ ಮಾಡಬೇಕಾದುದು ಪ್ರತಿಯೊಬ್ಬರ ಧರ್ಮ ಕರ್ತವ್ಯ ಅದರಲ್ಲಿ ರಾಜರಾದವರು ತಪ್ಪದೇ ಪಾಲಿಸಬೇಕಾದ ಕರ್ತವ್ಯ ಅದು ಆದರೆ ಯಾರು ಯಾರನ್ನ ಯಾವ ಯಾವ ಸಂದರ್ಭ ಸನ್ನಿವೇಶಗಳಲ್ಲಿ ಪ್ರಶಂಸಿಸಿ ಮಾತನಾಡಬೇಕು ಎಂಬುದನ್ನ ಗಮನದಲ್ಲಿ ಇಟ್ಟುಕೊಂಡು ಅದೇ ರೀತಿ ಮಾಡುವುದು ಉಚಿತ ಗುರುವನ್ನು ಬಂಧುಗಳನ್ನು ಅವರ ಎದುರಿಗೆ ಪ್ರಶಂಸಿಸಿ ಮಾತನಾಡಬೇಕು ಸೇವಕನನ್ನು ಕೆಲಸ ಮಾಡಿ ಮುಗಿದ ಮೇಲೆ ಅವನು ಇಲ್ಲದ ವೇಳೆಯಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಬೇಕು ಹಿಂದಾಗಲಿ ಮುಂದಾಗಲಿ ಸಮ್ಮುಖದಲ್ಲಾಗಲಿ ಪರೋಕ್ಷದಲ್ಲಾಗಲಿ ತನ್ನ ಮಗ ಅಥವಾ ಮಡದಿಯನ್ನು ಹೊಗಳಿ ಮಾತನಾಡಲೇಬಾರದು ಹೀಗೆ ಮಾಡುವುದು ಒಪ್ಪುವುದೇ ಮಹಾರಾಜನು ಬಂದು ಜನ ಬನು ಹಿಂದೆ ಕರ್ಮಾಂತ್ಯದ ಕೊಂಡಡುವುದು ಸಾಹಿತ್ಯ ಭಾವವಿದು ಹಿಂದು ಮುಂದಾಗ ನಿಂದಯ ನಂದನರನಾರಿಯ ಹೊಗಳಂದವೇ ಭೂಪಾಲಚಿತ್ತೈಸು ಎಂದ ನವಿ ರಕ್ಷಣೆ ಮಾಡಿಕೊಳ್ಳಬೇಕಾದವನು ನೆನಪಿನಲ್ಲಿ ಇಟ್ಟು ಅದರಂತೆಯೇ ನಡೆದುಕೊಳ್ಳಬೇಕಾದವು ರಾಜನ್ ತುರಗದಡಬಲ ಗಜದ ಸಂಖ ತರುಣಿಯರುಗಳ ಸರೂ ತೋ ಮುಖ ಹಿರಿದು ದುರ್ಜನಿದ್ದ ದೇಶವದೈ ದ್ಯಾಘ್ರ ಕುದುರೆಯ ಎಡಬಲಗಳಲ್ಲಿ ನಿಲ್ಲಬಾರದು ಆನೆಯ ಮುಂದುಗಡೆ ನಿಲ್ಲಬಾರದು ನಿರ್ಜನ ಪ್ರದೇಶದಲ್ಲಿ ಏಕಾಂತದಲ್ಲಿ ಪರಸ್ತ್ರೀಯರ ಜತೆ ಇರಬಾರದು ದುರ್ಜನರು ಇರುವ ದೇಶದಲ್ಲೇ ವಾಸ ಮಾಡಬಾರದು ಇದ್ದರೆ ಹುಲಿಯ ಬಾಯಿಗೆ ಹೋದಂತೆಯೇ ದೇಶವನ್ನು ಬಿಟ್ಟು ಅಂತಹ ರಾಜ್ಯವನ್ನ ಆದಷ್ಟು ಬೇಗ ಬಿಟ್ಟು ಕಾಡಿಗಾದರೂ ಹೋಗಿ ನೆಲೆಸಬೇಕು ರಾಜನ್ ಮಹಾರಾಜ ಮನುಷ್ಯನಾದವನು ಸ್ವದೇಶದಲ್ಲಿ ಇರಲಿ ವಿದೇಶಗಳಲ್ಲಿ ಸಂಚರಿಸಲಿ ಎಲ್ಲಿಗೆ ಹೋದರೂ ವಿಧಿ ಎಂಬುದು ದೈವದ ಕಾಣದ ಕೈಯಾಗಿ ಅದೃಷ್ಟವಾಗಿ ಅವನ ಬೆನ್ನ ಹಿಂದೆಯೇ ಹಿಂಬಾಲಿಸುತ್ತದೆ ಎಂದಿದ್ದಾರೆ ಪೂರ್ವಿಕರು ಎತ್ತಲೆತ್ತಲುಜತ್ತಲತ್ತಲೆ ದೈವ ಕೂಡೆ ಬರುತ್ತಿಹುದು ನಾನು ಅರಸಾ ವಿದೇಶದಲ್ಲಿ ಪ್ರವಾಸವನ್ನು ಕೈಕೊಂಡಾಗ ಮಿತ್ರರಾಗುವವರು ಬೆರೆಯದೇ ಅಮಿತ್ರರಾಗುವವರು ಬೇಕು ಅಲ್ಲ ಬೇಡವೂ ಅಲ್ಲ ಎಂಬ ಧೋರಣೆಯ ಮಧ್ಯಸ್ಥರು ಗಮನಿಸದೇ ಇರುವ ಉದಾಸೀನರು ತಿಳಿಯದವನು ಎಂದು ಹೊಂಚು ಹಾಕುವ ಕೃತ್ರಿಮರು ಹೊರಗಿಂದ ಬಂದಿದ್ದಾನೆ ಎಂಬ ಸಹಾನುಭೂತಿಯಿಂದ ಸಹಾಯಕ್ಕೆ ಬರುವವರು ಹೀಗೆ ಫಲವಿಧದವರ ರೂಪದಲ್ಲಿ ದೈವವು ಸಹಾಯವನ್ನು ನೀಡುತ್ತದೆ ಮಹಾರಾಜ ವಿದ್ಯೆ ಕಲಿಸಿದ ಗುರುವಿನ ವಿರೋಧವನ್ನು ಕಟ್ಟಿಕೊಳ್ಳುವುದಾಗಲಿ ವಿದ್ವಜ್ಜನರನ್ನ ಕಂಡು ಮತ್ಸರ ಪಡುವುದಾಗಲಿ ರಾಜನಾದವನಿಗೆ ಶೋಭಿಸುವುದಿಲ್ಲ ರಾಜನುರು ವಿರೋಧ ಮಹೀಬುಧರ ಮತ್ಸರಮೂ ದ್ರೋ ಗುಣಸಾಗರನ ಬಂಧು ದ್ವೇಷ ಅತ್ಯಾಲೀಢ ದ ಶರಣಜನ ಪಾಂಡಿತ್ಯವೆಂ ಬಿವನು ಅರವರಿಸರಂಗೈಸೆ ಭೂಪನಸಿರಿಗೆ ಮೊಳೆಯದೆ ಕೇಡು ಚಿತ್ತೈಸೆಂದನಾಬಿದುರ ದೈವದ್ರೋಹ ಬಂಧು ಬಳಗದವರೊಂದಿಗೆ ವಿರೋಧ ದ್ವೇಷ ಕಲಹ ದೀನತನ ಇದ್ದರೆ ಇತರರ ಮುಂದೆ ಅದನ್ನು ಅತಿಯಾಗಿ ತೋರಿಸಿಕೊಳ್ಳುವುದು ಇವೆಲ್ಲವೂ ರಾಜನ ಅಭ್ಯುದಯಕ್ಕೆ ಬಾಧಕವು ಮಹಾರಾಜ ಒಬಾತನಲ್ಲಿನ ಬಲವೇ ಆಗಲಿ ಐಶ್ವರ್ಯವೇ ಆಗಲಿ ಬಲಿಷ್ಠರೊಂದಿಗೆ ಮಾಡಿಕೊಂಡ ಸ್ನೇಹವೇ ಆಗಲಿ ತಿಳಿಯದವರೊಂದಿಗೆ ಸ್ನೇಹ ಬೆಳೆಸುವುದೇ ಆಗಲಿ ತಮ್ಮ ಮೇಲೆ ಪ್ರೀತಿ ಆದರ ಇಟ್ಟ ಸ್ತ್ರೀಯರ ಮನಸ್ಸನ್ನು ನೋಯಿಸುವುದೇ ಆಗಲಿ ಪ್ರಧಾನ ೀತೂ ಹಾಗೆ ಅಲ್ಲಿ ಬಾಳಾಸು ಬಸ್ ಕಾರೋಡಾನೆ ಕೆಳ ಗೋಷ್ಠಿ ಬಲಾ ದೋಡನೆ ನಿರ್ಬಂಧ ಧರ್ಮ ಮಹಾರಾಜ ಪರಸ್ತ್ರೀ ವ್ಯಸನ ಮದ್ಯಪಾನ ಈರ್ಷ್ಯೆ ಅಸೂಯೆ ನೀಚರ ಸಹವಾಸ ಆತ್ಮಸ್ತುತಿ ಪರನಿಂದೆ ಇವೆಲ್ಲವನ್ನೂ ಬಿಟ್ಟು ಸತ್ಯವಂತನೂ ಪರೋಪಕಾರಿಯೂ ನಿರ್ವೈರಿಯೂ ಸಜ್ಜನರ ಸಹವಾಸ ಮಾಡುವವನಂಥವನಿಗೆ ಎಣೆಯಾದವರು ಎಷ್ಟು ಮಂದಿ ಇದ್ದಾರೆ ಮಹಾರಾಜ ಧರ್ಮದ ನಿಜಸ್ವರೂಪವನ್ನು ತಿಳಿಯ ಬಯಸುವವನು ಈ ಹತ್ತು ವಿಷಯಗಳಿಂದ ದೂರ ಆಗಿರಬೇಕು ಇಲ್ಲವಾದರೆ ಧರ್ಮದ ಸ್ವರೂಪ ತಿಳಿಯುವುದಿಲ್ಲ ಮತ್ತನ್ ಅತಿಶ್ರಾಂತನ್ ಪ್ರಮದೋನ್ಮತ್ತನ್ ಅತಿಕುಪಿತ್ತುಲುಬ್ಧನ್ ಶೂರನ ಶುತ್ ಘನ ಮಾಗುಳನು ಇನ್ ಹತ್ತು ಜನವು ಆವಾಗಧಂಬನ ತತ್ತವಣೆಗಳ ನರಿಯರೈ ಈ ಹತ್ತು ಜನವು ಆವಾಗ ಧಂ ಮನ ನರಿಯರೈ ಭೂಪಾಲ ಕೇಳ ಮಾಡಿ ಮತ್ತನಾದವನು ಅತಿಯಾಗಿ ಬಳಲಿದವನು ಸ್ತ್ರೀ ಲಂಪಟ ಸದಾ ಕೋಪಿಷ್ಠ ಅಸ್ಥಿರ ಚಿತ್ತನಾದವನು ಅತಿ ಕಾಮುಕ ಜಿಪುಣ ಬಹಳ ಹಸಿವಿನಿಂದ ಸೋತವನು ಸೋಮಾರಿ ಹೇಡಿ ಇಂತವರಿಗೆ ಧರ್ಮ ಗೋಚರಿಸುವುದಿಲ್ಲ ಧೃತರಾಷ್ಟ್ರ ಮಹಾರಾಜ ನಿನಗೆ ಈಗ ಇರುವ ಕೊರತೆಯಾದರೂ ಏನು ಪಾಂಡುವಿನ ಮಕ್ಕಳನ್ನು ಯಾಕೆ ದೂರ ಇಟ್ಟಿದ್ದೀಯೇ ನಿನಗೆ ಕಡಿಮೆಯಾಗಿರುವುದಾದರೂ ಏನು ಮಹಾರಾಜ ಧರೆಯೊಳಿ ಹೊತ್ತಿನಲಿ ನಿನಗೆ ಐಶ್ವರ್ಯದಲ್ಲಿ ಮಕ್ಕಳಲ್ಲಿ ಖಂಡೆಯ ಸಿರಿಯಲಿ ಒಡ ಹುಟ್ಟಿದರು ಸಪ್ತಾಂಗದಲ್ಲಿ ಸತಿಯರಲಿ ಗುರುಪಿತಾಮಗ ಬಂಧುಜನ ಮಿತ್ರರಲಿ ಅದಾವುದು ಕೊರತೆ ನೆರ ಮಾಡುವರೆ ಮಾಡುವರ ನೆರವಿಗರ ಮಾಡುವರೆ ಧೃತರಾಷ್ಟ್ರ ಕೇಳೆಂದ ರಾಜನ್ ನಿನಗೆ ಸಿರಿಗೆ ಕೊರತೆಯಿಲ್ಲ ಸಂತಾನ ಭಾಗ್ಯವಿದೆ ಒಡ ಹುಟ್ಟಿದವರು ಪ್ರೀತಿಯಿಂದ ಇದ್ದಾರೆ ನಾರಿಮಣಿಯರು ಇದ್ದಾರೆ ಹಿರಿಯರು ಗುರುಜನರು ಹಿತೈಷಿಗಳೂ ಇದ್ದಾರೆ ಅನುಕೂಲೆಯಾದ ಹೆಂಡತಿ ಇದ್ದಾಳೆ ಮಿತ್ರ ಸಂಪತ್ತು ಇದೆ ಇಷ್ಟು ಇದ್ದು ಹೀಗೇಕೆ ಮಾಡುತ್ತಿರುವೆ ಮಹಾರಾಜ ಪ್ರಭು ರಾಣಿಯಾಗಿರುವವಳು ನಿನ್ನ ಕೈ ಹಿಡಿದ ಪತ್ನಿಯು ಷಡ್ಧರ್ಮಯುಕ್ತಳಾಗಿದ್ದಾಳೆ ನಿನಗೇನು ಕೊರತೆಯಾಗಿದೆ ಈಗ ನಿಜ ದಾಶಿಯ ಶುಶ್ರೂ ಶಲಿ ವೇಶಿ ಯ ಪ್ಯಂಕದಲಿ ನಿಜ ದಾಸಿಯಕ ಶ ಪತಿಭಕ್ತಿಯಲಿ ಮೋಕದಲಿತಾಯ ಸಿ ಏಸು ಕಾರಿಯಕ್ಕೆ ಮಂತ್ರಿಯನಿಸುವ ಮೈಸಿರಿಯನೂವಳು ರಾಣಿ ವಾಸವೆಂದೆನಿಸುವಳಲೈ ಭೂಪಾಲ ರಾಜನು ಪಟ್ಟ ಮಹಿಷಿಯು ನಿನ್ನ ಕೈ ಹಿಡಿದವಳು ಆದ ಗಾಂಧಾರಿ ಶುಶ್ರೂಷೆ ಮಾಡುವುದರಲ್ಲಿ ದಾಸಿಯಾಗಿದ್ದಾಳೆ ಆಲೋಚನೆ ಕೊಡುವುದರಲ್ಲಿ ಮಂತ್ರಿಯಾಗಿದ್ದಾಳೆ ಆಹಾರಾದಿಗಳನ್ನು ಕೊಟ್ಟು ನಿನ್ನ ಆರೋಗ್ಯವನ್ನ ನೋಡಿಕೊಳ್ಳುವುದರಲ್ಲಿ ತಾಯಿಯಾಗಿದ್ದಾಳೆ ನೀ ಅಡ್ಡದಾರಿಗೆ ಕಾಲಿಟ್ಟು ತಪ್ಪಿ ನಡೆದಾಗ ತಿಳುವಳಿಕೆ ನೀಡುವುದಲ್ಲದೆ ನಿನ್ನ ತಪ್ಪನ್ನು ಭೂಮಾತೆಯಂತೆ ಕ್ಷಮಿಸುತ್ತಾಳೆ ನಿನಗೆ ದೈಹಿಕ ಸೌಖ್ಯ ಅಪೇಕ್ಷೆ ಆದಾಗ ವೇಷ್ಯೆಯಂತೆ ಶೃಂಗಾರಾದಿ ರಸಗಳಿಂದ ಸಂತಸ ತರುತ್ತಾಳೆ ನೀನು ರುಜಮಾರ್ಗದಲ್ಲಿ ನಡೆಯುವಂತೆ ಧರ್ಮದ ಪ್ರಜ್ಞೆಯನ್ನ ನೆನಪು ಮಾಡುತ್ತಾಳೆ ಇಷ್ಟಿದ್ದರೂ ತೃಪ್ತಿಯಾಗದೆ ನೀನು ನಿದ್ದೆ ಬಾರದೆ ಕಷ್ಟಪಡಬೇಕು ಯಾಕೆ ಮಹಾರಾಜ ನಿನ್ನ ಮಗನು ವಂದ್ಯನಾಗಿ ನಿನಗೆ ನೆಮ್ಮದಿ ನೀಡಬಹುದಿತ್ತು ಏಕೆಂದರೆ ತಂದೆ ತಾಯಿಗಳಾಜ್ಞೆಯುದಿಸಿ ಬದಲಿ ರಾಜ ಬಳಗ ಬಲಹಿ ವಂಧು ಬಳಗ ಬಸಲಹಿ ಭೂ ಸುರ ವೃಂದರೆ ಹೊರೆ ಬಡೇ ಬುತ ವಂದ್ಯನೈ ತಾಯಿ ತಂದೆಯರ ಆಜ್ಞಾ ಪಾಲಕನಾಗಿ ಅಹಂಕಾರವಿಲ್ಲದೆ ಧರ್ಮದಿಂದ ರಾಜ್ಯಭಾರ ಮಾಡಿ ಬಂಧು ಬಳಗದವರನ್ನ ಸಲಹಿ ಪ್ರಜೆಗಳನ್ನ ಪಾಲಿಸಿ ಬ್ರಾಹ್ಮಣ ಕ್ಷತ್ರಿಯಾದಿ ಚಾತುರ್ವರ್ಣಿದವರನ್ನ ಪಾಲಿಸುತ್ತ ಇದ್ದರೆ ಅಂತಹ ಮಗ ಇಹ ಪರದ ಸುಖಕ್ಕೆ ಬೇಕಾಗುವ ಸಾಧನಗಳನ್ನು ಕೈಕೊಂಡು ವೇದದಲ್ಲಿ ಹೇಳಿರುವ ಶಿಷ್ಟಾಚಾರಗಳನ್ನು ಪಾಲಿಸಿ ಎಲ್ಲ ಬಗೆಯ ಕಲೆಗಳಲ್ಲಿಯೂ ಪರಿಣತನಾಗಿಖ ಸಂಗ್ರಹಿಸಿ ಇಹ ಪರದ ಸುಖ ಸಂಗತಿಯ ಸಂಗ್ರಹಿಸಿ ವೇದ ಜಲಿ ಸನ್ನಿಹಿತನಾಗಿ ಸಮಸ್ತ ಕಳೆಗಳ ಅಭಿಜ್ಞನೆಂದೆನಿಸಿ ಶತ್ರುಗಳನ್ನು ಸಂಗ್ರಾಮದಲ್ಲಿ ಸಂಹರಿಸಿ ಶರಣಾಗತರನ್ನ ಪಾಲಿಸುತ್ತ ಇದ್ದರೆ ಅಂಥವನನ್ನೇ ಮಹಾರಾಜ ಮಗ ಸುತ ಪುತ್ರ ಎನ್ನುತ್ತಾರೆ ಅಹಿತ ಕುಲವನ್ನು ಅಹಿತಕುಲವನ್ ಸಮರದಲ್ಲಿ ನಿರ್ವಹಿಸಿ ಶರಣಾಗದರ ಪಾಲಿಸೂತಿ ಹಡೆ ಅವನು ಮಗನೆಸುವನ್ ಭೂಪಾಲ ಕೇಳೆಂದ ಮಹಾರಾಜ ಗುರು ಎನಿಸಿಕೊಳ್ಳುವ ಅರ್ಹತೆ ಸುಲಭ ಅಲ್ಲ ಇಂದ್ರಿಯ ನಿಗ್ರಹ ಮಾಡಿ ಕರ್ಮ ಕರ್ಮಬಂಧದಿಂದ ಮುಕ್ತನಾಗಿ ವಿಷಯ ಸುಖಗಳಿಗೆ ಬಲಿಯಾಗದೆ ಮಾಯಾಪಾಶವನ್ನು ಕಿತ್ತೊಗೆದು ಸುಖ ದುಃಖ ಲಾಭನಷ್ಟ ಶೀತ ಉಷ್ಣ ಜಯ ಅಪಜಯ ಪ್ರಶಂಸೆ ನಿಂದೆ ಮೊದಲಾದ ದ್ವಂದ್ವಗಳಿಂದ ಅತೀತನಾಗಿದ್ದು ಜನರ ಅಜ್ಞಾನವನ್ನು ಹೋಗಲಾಡಿಸುವವನೇ ಗುರು ಇಂದ್ರಿ ತುಳಿದು ಯಾವ ತುಳಿದು ಕರ್ಮದ ಬಂದಿಯನು ತಲೆ ವಿಷಯದ ದೊಗವ ನೀಡಿ ಮಾಯಾ ಪಾಶವನು ಹರಿದು ದ್ವಂದ್ವವಿರಹಿತ ವಿಶ್ವದ ಲೊಂದಿ ಮೆರೆಯಲು ಬಲ್ಲವನು ಗುರುವೆಂದನಿಸುವನು ದ್ವಂದ್ವ ಿದಹಿತನಾಗಿ ವಿಶ್ವದಲ್ಲೊಂದಿ ಮೆರೆಯಲು ಬಲ್ಲವನು ಗುರುವೆಂದೆನಿಸುವನು ರಾಯಚಿತ್ತೈಸು ಎಂದನ ವಿದುರ ರಾಜನ್ ಅದೇ ರೀತಿ ಶಿಷ್ಯ ಎನಿಸಿಕೊಳ್ಳುವವನು ಒಡಲೊಡವೆ ಮೊದಲುವೆಲ್ಲವ ತಡೆಯದೊಪ್ಪಿಸಿ ಗುರುವಿನ ಹಿಡಿದು ಭಜಿಸುತ ಕೊಟ್ಟ ಕೆಲಸಗಳೊಳಗಣಿತುವನು ಬಿಡದೆ ಮಾರುತ್ತರವನವರಿಗೆ ಕೊಡದೆ ಭಯಭಕ್ತಿಯಲ್ಲಿ ತಪ್ಪದೆ ನಡೆಯಬಲ್ಲ ಶಿಷ್ಯನೂ ದೇಹ ದೇಹಸೌಖ್ಯ ಸಿರಿ ಸಂಪದ ಮೊದಲಾದವುಗಳ ಮೇಲಿನ ವ್ಯಾಮೋಹಗಳನ್ನು ಬದಿಗಿರಿಸಿ ಗುರುವಿನಲ್ಲಿ ಸಂಪೂರ್ಣ ವಿಶ್ವಾಸವಿಟ್ಟು ಭಜಿಸುತ್ತ ಗುರುವಿನ ಉಪದೇಶಗಳಂತೆ ನಡೆದುಕೊಂಡು ಶೀಲವಂತನಾಗಿ ಆಚಾರವಂತನಾಗಿ ಗುರುವಿನೊಂದಿಗೆ ವಾದಾಡದೆ ಅವನ ಆಜ್ಞೆಗಳನ್ನು ಪಾಲಿಸಿ ಭಯಾಭಕ್ತಿಯಿಂದ ವರ್ತಿಸುವವನೇ ನಿಜವಾದ ಯೋಗ್ಯನಾದ ಶಿಷ್ಯ ಎನಿಸಿಕೊಳ್ಳುತ್ತಾನೆ ರಾಜನ್ ಧರ್ಮದಿಂದ ರಾಜ್ಯಭಾರ ಮಾಡಬೇಕು ಎನ್ನುವ ರಾಜ ಪುರೋಹಿತರು ಮಂತ್ರಿಗಳು ದಂಡನಾಯಕರು ರಾಯಭಾರಿಗಳು ಅರ್ಥಸಚಿವರು ಕೋಶಾಧ್ಯಕ್ಷರು ಮೊದಲಾದವರನ್ನು ನೇಮಿಸುವಾಗ ಯೋಗ್ಯತೆ ಅರ್ಹತೆ ದಕ್ಷತೆ ಪ್ರಾಮಾಣಿಕತೆ ನಿಷ್ಠೆ ಪ್ರಜೆಗಳ ಯೋಗಕ್ಷೇಮಗಳಲ್ಲಿ ಕಳಕಳಿ ಇರುವಂಥವರನ್ನೇ ನೇಮಿಸಬೇಕು ಗಂಡೆಯ ಅಂಥವರು ಇದ್ದರೆ ರಾಜ್ಯ ಪರಿಪಾಲನೆಯು ವಿಹಿತವಾಗಿ ನಡೆದು ರಾಜನಿಗೆ ಕೀರ್ತಿ ಬರುತ್ತದೆ ಅಂಥ ರಾಜನನ್ನ ಪ್ರಜೆಗಳು ಪ್ರೀತಿಸುತ್ತಾರೆ ಗೌರವಿಸುತ್ತಾರೆ ಎಲ್ಲೆಲ್ಲೂ ಸುಭಿಕ್ಷವು ನೆಲೆಸುತ್ತದೆ ಪ್ರಕೃತಿ ಮಾತೆಯು ಕಾಲಕಾಲಕ್ಕೆ ಮಳೆ ಬೆಳೆ ಆಗುವಂತೆ ಮಾಡಿ ಕರುಣಿಸುತ್ತಾಳೆ ಮಹಾರಾಜ ನಿನ್ನ ಆಸ್ಥಾನದಲ್ಲಿ ವಿದ್ವಾಂಸರನ್ನು ನೇಮಿಸಿಕೊಳ್ಳಬೇಕು ನೀನು ಅವರು ವಿಧಿ ಕರೀಸಿ ಸಮಬುಗನಾಗವನಟಿ ಸುತ್ ಪರಮತತ್ವಜ್ಞಾನ ಪರಾಗೀ ಸಕಲಕಳೆಯದಿ ಜ್ಞರಃ ಧರ್ಮಿಕರು ಪರಪುರುಷಾರ್ಥಿಗಳು ವೈದಿಕರಲೆ ಸಕಲ ಕಳೆಯ ಲಭಿತ್ಯರ ಧಾರ್ಮಿಕರು ಪರಪುರುಷಾರ್ಥಿಗಳು ವೈದಿಕರಲೆ ವಿದ್ವಾಂಸರಣಿಸುವರು ಅರಸ ಕೇಳೆಂದ ಮುಕ್ತಿಗಳನ್ನು ಎಂದರೆ ಸಾಮ ದಾನ ಭೇದ ದಂಡವೇ ಮೊದಲಾದ ಚತುರೋಪಾಯಗಳನ್ನು ತಿಳಿದು ತತ್ವಜ್ಞಾನಿಗಳಾಗಿ ಎಲ್ಲ ಕಲೆಗಳಲ್ಲೂ ಅಭಿರುಚಿಯಿದ್ದು ಕಿರುಪರಿಚಯವನ್ನಾದರೂ ಹೊಂದಿರಬೇಕು ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ಚತುರ್ವಿಧ ಪುರುಷಾರ್ಥ ಫಲಸಾಧನೆಯಲ್ಲಿ ತೊಡಗಿರುವವರೇ ವಿದ್ವಾಂಸರು ರಾಜನು ದರ್ತ ಶೌಚೋದೇನ ನಿಪುಣನಾ ದಂಡರ್ತ ಶೌಚೋದ ದಂಡಯನ ನಿಪುಣನ ಪಂಡಿತ ಪ್ರಿಯ ಕಂಧಿ ತನ ಚಂಡದೈವ್ ಅಧಿಕ ಗುಣಮಂಡ ಬಹುಶ್ರ ಪಠನನ್ ಪಂಡಿತನ ಪೌರೋಹಿತನ ಮಾಡು ಅರಸ ಕೇಳ ಅಬ್ಬಾ ಅಬ್ಬಾ ವಿಧುರ ಎಂಥ ರಾಜನೀತಿ ವಿಶಾರದನಾಗಿದ್ದಿರಬೇಕು ಅಲ್ಲ ಹೇಗೆ ಹೇಳುತ್ತಿದ್ದಾನೆ ಎಂತೆಂಥವರ ಅರ್ಹತೆ ಹೇಗಿರಬೇಕು ಎಂಬುದನ್ನು ವಿವರವಾಗಿ ಹೇಳುತ್ತಿದ್ದಾನೆ ರಾಜನು ರಾಜನೀತಿ ದಂಡನೀತಿಯೇ ಮೊದಲಾದ ನೀತಿಶಾಸ್ತ್ರಗಳಲ್ಲಿ ಪರಿಣತನಾಗಿ ವೇದಾಧ್ಯಯನ ಮಾಡಿ ನಿತ್ಯ ನಿತ್ಯಕರ್ಮಾನುಷ್ಠಾನಗಳನ್ನು ತಪ್ಪದೇ ನಡೆಸುತ್ತ ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಲ್ಲಿ ಪರಿಶುದ್ಧನಾಗಿ ಆಚಾರ ಪರನಾಗಿ ಭಕ್ತನಾಗಿದ್ದು ಎಲ್ಲರ ಶ್ರೇಯಸ್ಸನ್ನೂ ಬಯಸುತ್ತ ಅರಸನ ಶುಭವನ್ನೇ ಕೋರುತ್ತಾ ಯಾರ ವಿಷಯದಲ್ಲಿಯೂ ಪಕ್ಷಪಾತವಿಲ್ಲದೆ ವರ್ತಿಸುವಂಥವನನ್ನೇ ಮಹಾರಾಜ ರಾಜಪುರೋಹಿತನನ್ನಾಗಿ ನೇಮಿಸಬೇಕು ಅಂಥವನನ್ನು ಭಕ್ತಿ ಗೌರವಗಳಿಂದ ಗೌರವಿಸಿ ಅವರಲ್ಲಿ ಪೂರ್ಣ ವಿಶ್ವಾಸ ಇಟ್ಟಿರಬೇಕು ಆಗಲೇ ಆತ ರಾಜ ರಾಜ್ಯದ ಹಿತವನ್ನೇ ಕೋರುತ್ತೇ ಇರುತ್ತಾನೆ ದೊರೆ ರಾಜನೊಬ್ಬನ ಕೀರ್ತಿಯು ಅವನು ನೇಮಿಸಿಕೊಳ್ಳುವ ಮಂತ್ರಿಗಳನ್ನ ಆಧರಿಸಿ ಇರುತ್ತದೆ ಸ್ಥೂಲ ಸೂಕ್ಷ್ಮ ಕೃತಜ್ಞನ ಸ್ಥೂಲ ಸೂಕ್ಷ್ಮ ಕ್ಲೃತಜ್ಞನ ಉತ್ಸವಶೀಲನ ಅಕ್ಲೋಧಿಯನ ದೀರ್ಘ ವಿಶಾಲೂತ್ರೀಯ ವೃದ್ಧಸೇವಕ ಸತ್ಯವಾಕ್ಷ ಕಾಲ್ವೇರಿನೀ ಅಂವ್ಯಸನಾೂರಿರಹಸ್ಯ ಸತ್ಕೃತಿ ಪಾಲನಾನ್ವಿತಮಂತ್ರಿಯುಂ ರಾಯೇೇ ಯಾವುದೇ ಘಟನೆ ಸಂಭವಿಸಿದರೂ ಅದರ ಸ್ಥೂಲ ಸೂಕ್ಷ್ಮಗಳನ್ನು ಗ್ರಹಿಸಿಕೊಳ್ಳುವ ಸಾಮರ್ಥ್ಯ ಇರುವವನು ಕೋಪ ಇಲ್ಲದವನು ಎಲ್ಲ ಮತಧರ್ಮಗಳ ಸಂಪ್ರದಾಯಗಳಲ್ಲೂ ಆಸಕ್ತಿ ವಹಿಸುವವನು ಕಾಲವನ್ನು ವೃಥಾ ಕಳೆಯದೆ ಸದಾ ಜಾಗರೂಕನೂ ಮಾಡಬೇಕಾದ ಕಾರ್ಯವನ್ನು ಮುಂದೂಡದೆ ಆಗ ಮಾಡಿ ಮುಗಿಸುವವನು ಸತ್ಯವನ್ನೇ ನುಡಿಯುವವನು ವೃದ್ಧರ ಸೇವೆ ಮಾಡುವವನು ಶುಚಿರುಭೂತನು ವಿನಯಾದಿ ಸದ್ಗುಣಗಳನ್ನು ಪಡೆದಿರುವವನು ಬೇಟೆ ಜೂಜು ಮಧ್ಯಪಾನ ಪರಸ್ತ್ರೀ ವ್ಯಾಮೋಹ ಇತ್ಯಾದಿ ಯಾವುದೇ ವಿಧದ ವ್ಯಸನಗಳು ಇಲ್ಲದವನು ದಕ್ಷನು ಆದಂತವನನ್ನ ಮಂತ್ರಿಯನ್ನಾಗಿ ನೇಮಿಸಬೇಕು ಅದೇ ರೀತಿ ರಾಜನ್ ರಾಜ್ಯವು ಶತ್ರು ಬಾಧೆಗೆ ಒಳಗಾಗದೇ ಇರಬೇಕು ಎಂದರೆ ದಂಡನಾಯಕನ ಅಧಿಕಾರ ವಹಿಸುವವನು ಸೇನಾಪಡೆಗಳ ಬಲಾಬಲವನ್ನು ಚೆನ್ನಾಗಿ ಕೂಲಂಕಷವಾಗಿ ತಿಳಿದವನಾಗಿರಬೇಕು ಯುದ್ಧದಲ್ಲಿ ಆಸಕ್ತಿ ಇದ್ದು ಸೇನೆಗೆ ಮಾರ್ಗದರ್ಶನ ನೀಡುವ ಸಾಮರ್ಥ್ಯ ಇರಬೇಕು ಅವನಿಗೆ ಶ್ರಮವನ್ನು ಸಹಿಸುವ ಸಾಮರ್ಥ್ಯ ಇರಬೇಕು ಶತ್ರು ದಮನ ಕಾರ್ಯದಲ್ಲಿ ನಿರ್ದಯಿಯಾಗಿರಬೇಕು ನಾನಾ ಬಗೆಯ ಆಯುಧಗಳ ಪ್ರಯೋಗಗಳಲ್ಲಿ ವಿಷಾರದನಾಗಿರಬೇಕು ಧೈರ್ಯಶಾಲಿಯು ಉತ್ಸಾಹಪರ್ಣವಾಗಿದ್ದು ಸಂಗ್ರಾಮವು ತನ್ನ ಸಹಧರ್ಮಿಣಿ ಎಂಬ ಭಾವನೆ ಇದ್ದವನಾಗಿರಬೇಕು ಅದುವೇ ಆತನಿಗೆ ಧರ್ಮ ಕರ್ತವ್ಯ ಅದನ್ನು ಯಶಸ್ವಿಯಾಗಿ ನಿರ್ವಹಿಸಬೇಕು ಎಂಬ ಏಕೈಕ ಧ್ಯೇಯ ಉಳ್ಳವನಾಗಿರಬೇಕು ಅವನು ುರಗಜ ಭಟರಳವರಿ ತುರಗಜ ಭಟರಳವರಿವ ಸಂಗರ ಮಹೋತ್ಸಾಹನ ಜಿತಶ್ರಮಣ ಅರಿಕಟಗ ಭೇದಗನ್ ನಾನಯ್ಧ ವಿಶಾರದ ಭರಿತೈಯನ ಪತಿಹಿತನ ಸಂಗರ ಸದಾರನ ಅಮೂರ್ಧ್ವರೋಮನಿರದ ಸೇನಾ ಮಾಡುವುದು ಅರಸ ಕೇಳೆಂದ ಅರಸ ವಿದೇಶಾಂಗ ಸಚಿವನನಾಗಿ ಅಂದರೆ ಸಂಧಿ ವಿಗ್ರಹಿಯಾಗಿ ನೇಮಕ ಮಾಡುವವನು ಅತಿ ಚತುರನೂ ಸೂಕ್ಷ್ಮ ಬುದ್ಧಿಯವನೂ ಆಗಬೇಕು ತಿಳಿದವನ ಮತಿವಿದನ ಭಾಷಾವಳಿ ನಿಜ್ಞನ ಸಾಕ್ಷರನ್ ಮಂಡಳಿಕ ಸಾವಂತರ ವಿಶೇಷದಲವಸರವನ ಸಲೆ ಕರೆವ ಕಳುಹಿಸುವ ನಿಲಿಸುವ ಬಲುಹನುಳ್ಳನ ಸುಕರ ದುಷ್ಕರ ತಿಳಿವ ಹೃದಯನ ಸಂಧಿ ವಿಗ್ರಹರನಿಸ ಪರದೇಶಗಳೊಂದಿಗೆ ಸ್ನೇಹ ಸೌಹಾರ್ದ ಸಂಬಂಧವನ್ನು ಇಟ್ಟುಕೊಳ್ಳುವ ವಿಷಯದಲ್ಲಿ ಅನಿವಾರ್ಯವೆಂದರೆ ಯುದ್ಧ ಮಾಡುವುದಕ್ಕೆ ಸಿದ್ಧರಾಗಿರಬೇಕಾದ ರಾಜ್ಯವು ತನ್ನ ವಿದೇಶಾಂಗ ಸಚಿವನು ದಕ್ಷಣೇ ಆಗಿರಬೇಕು ಎಂಬುದನ್ನು ನೆನಪಿಡಬೇಕು ಪರದೇಶಗಳ ಬಲಾಬಲವನ್ನು ನೀತಿ ಧೋರಣೆಯನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿ ಆದಷ್ಟು ಸ್ನೇಹ ಸೌಹಾರ್ದರು ಬೆಳೆಯುವಂತೆಯೇ ಮಾಡಬೇಕು ಅನೇಕ ಭಾಷೆಗಳನ್ನು ಕಲಿತವನು ಲಿಪಿಗಳನ್ನು ಬಲ್ಲವನು ನ್ಯಾಯಶಾಸ್ತ್ರಜ್ಞನು ಅರ್ಥಶಾಸ್ತ್ರಜ್ಞನು ಶಿಷ್ಟಾಚಾರಗಳನ್ನು ಬಲ್ಲವನು ಒಳ್ಳೆಯ ಕಾರ್ಯ ಕೆಟ್ಟ ಕಾರ್ಯಗಳು ಯಾವುವು ಅವುಗಳ ಪರಿಣಾಮ ಹೇಗಿರುವುದು ಇತ್ಯಾದಿ ಎಲ್ಲವನ್ನೂ ತಿಳಿದಿರುವಂಥವರೇ ವಿದೇಶಾಂಗ ಸಚಿವ ಸಂಧಿ ವಿಗ್ರಹಿಯಾಗಲು ಅರ್ಹ ಮಹಾರಾಜ ಖಜಾಂಚಿ ಕೋಶಾಧ್ಯಕ್ಷ ಭಂಡಾರಿಯ ಕಾರ್ಯಕ್ಕೆ ನೇಮಿಸುವಾಗ ಆತನಿಗೆ ಆ ಕ್ಷೇತ್ರದಲ್ಲಿ ಅನುಭವ ದಕ್ಷತೆ ಇದೆ ಎಂದು ಪರಿಚಿಸಿ ತಜ್ಞ ಎನಿಸಿಕೊಂಡವನನ್ನೇ ಕೋಶಾಧ್ಯಕ್ಷನನ್ನಾಯಿಸಬೇಕು ಮಿಸುಪ ಮಣಿಗಣ ಲೋಹ ಕಾಂಚನ ಮಿಸರ ಭೇದ ಕೊಟ್ಟುದನ ಭಕ್ಷಿ ಸದೆ ಅಹಿ ನಿಧ ನವನೋಸೆ ದುಃಖಿ ಪಂತೆ ಕಾಧಿಹುಸಿಯ ಬಹು ಕುಟುಂಬ ವ್ಯಸನವುಳ್ಳುದೈ ಭಾರಕ್ಷಕನ ಅನೇಕ ಬಗೆಯ ಲೋಹಗಳ ಗುಣಗುಣ ಮೌಲ್ಯಗಳನ್ನು ತಿಳಿದವನಾಗಿರಬೇಕು ರಾಷ್ಟ್ರದ ನೆಲದಲ್ಲಿ ಎಲ್ಲಿ ಯಾವ ಲೋಹವು ಅಡಗಿದೆ ಎಂದು ತಿಳಿದಿದ್ದು ಅವುಗಳನ್ನು ತೆಗೆಸುವ ಕಾರ್ಯದಲ್ಲಿ ತೊಡಗಲು ರಾಜನಿಗೆ ತಿಳಿಸಬೇಕು ಪರದೇಶಗಳು ಯಾವ ಲೋಹವನ್ನು ಕೇಳುತ್ತವೆ ಎಂದು ತಿಳಿದಿರಬೇಕು ನಾಣ್ಯಗಳನ್ನು ತಯಾರಿಸುವ ಲೋಹವು ಸಮೃದ್ಧವಾಗಿ ದೊರಕುವಂತೆ ಮಾಡಬೇಕು ತೆರಿಗೆ ವಸೂಲೆಯಲ್ಲಿ ತೊಡಗುವವರು ತೆರಿಗೆಗಳರಿಗೆ ಅವಕಾಶ ಕೊಡದಂತೆ ನೋಡಿಕೊಳ್ಳಬೇಕು ದೇಶದ ಭಂಡಾರದ ಐಶ್ವರ್ಯವನ್ನು ಹಾವು ಹೂತಿಟ್ಟನಿಧಿಯನ್ನು ರಕ್ಷಿಸುವಂತೆ ರಕ್ಷಿಸಬೇಕು ಮಹಾರಾಜ ರಾಜನು ದೊರೆಯ ಸಮೀಪವರ್ತಿಗಳಾಗಿ ಕೆಲಸ ಮಾಡುವ ತಾಂಬೂಲಧಾರಕ ಪಾನೀಯಗಳನ್ನು ಒದಗಿಸುವವನು ಪಾಕಶಾಲೆಯಲ್ಲಿ ಕೆಲಸ ಮಾಡುವವನು ವಸ್ತ್ರಗಳನ್ನು ಶುಚಿ ಮಾಡುವವನು ಕೇಶ ಶೃಂಗಾರ ಮಾಡುವ ನಾಪಿತ ಬೇಡಗಳನ್ನು ತಿಳಿದವನೂ ಮನರಂಜನೆಯನ್ನು ಸಮಯ ಅರಿತು ಒದಗಿಸುವವನೂ ಆಗುವಂಥವರನ್ನೇ ನೇಮಕ ಮಾಡಬೇಕು ಜನರ ನಡುವೆ ಬೆರೆತು ತಾನು ಯಾರು ಎಂದು ಯಾರಿಗೂ ತಿಳಿಯದ ರೀತಿಯಲ್ಲಿ ಸಮಯಕ್ಕೆ ತಕ್ಕಂತೆ ವೇಷಭೂಷಣಗಳನ್ನು ಬದಲಿಸಿಕೊಂಡು ಸಂಚರಿಸುತ್ತ ಇದ್ದು ರಾಜನ ಬಗೆಗೆ ಜನ ಏನೆಂದುಕೊಳ್ಳುತ್ತಿದ್ದಾರೆ ಎಂಬುದನ್ನು ಮುಚ್ಚು ಮರೆಯಿಲ್ಲದೆ ಅತ್ಯುಕ್ತಿಯ ದೋಷಕ್ಕೆ ಒಳಗಾಗದೆ ವಾಸ್ತವ ಸಂಗತಿಯನ್ನು ತಗ್ಗಿಸದೆ ಹೇಳುವಂತಹ ಗೂಢಚಾರಿಗಳನ್ನು ನೇಮಿಸಬೇಕು ಮಹಾರಾಜ ದೊರೆಗೆ ಸಮೀಪವರ್ತಿಯಾದ ಸೇವಕನಾಗಿ ಇರುವವನು ಅತ್ಯಂತ ದಕ್ಷನೋ ಚತುರನೂ ಆಗಿರಬೇಕು ಕಂಡೆಯ ಬರಲು ಕಂಡಡೆ ಬಂದಿಸುತ್ತ ಬರಲು ಕಂಡಡೆ ಅಂತರಿಸಿ ಮಿಗೆ ಹತ್ತಿರವೆನಿಸದೆ ಅತಿ ತರದೂರವಸಾರದೆ ಈ ಪರಿ ಿ ಬಿಡಿಯೋ ಲಗಿಸಲೋ ಲಗಿ ಸುತ ಅರಸನ ಸೀರಿ ಮಗವಾನಿ ಸುತ ಬೇಸ ಸೀರಾ ನಾರೀಸು ದಾಕ್ಷಣಕ್ಕೆ ಮನೆ ಸೇವ ಕೂ ದೊರೆಯು ಆಗಮಿಸಿದ ಕೂಡಲೇ ತಾನು ಸೇವೆಯಲ್ಲಿ ಸಿದ್ಧನಾಗಿರುವುದನ್ನು ಸೂಚಿಸಲು ವಂದಿಸಿ ಹಿಂದಕ್ಕೆ ಸರಿಯಬೇಕು ದೂರ ಸರಿದು ಮೈಯೆಲ್ಲ ಕಣ್ಣಾಗಿದ್ದು ರಾಜನನ್ನ ಸಮೀಪಿಸುವವರು ಯಾರು ಪರಿಚಿತರೆ ಆಪ್ತರೆ ಹೊಸಬರೇ ಅಪರಿಚಿತರೆ ಎಂಬುದನ್ನು ತಿಳಿದಿರಬೇಕು ಪ್ರಭು ಯಾವಾಗ ಏನನ್ನು ಅಪೇಕ್ಷಿಸುತ್ತಾನೆ ಎಂಬುದನ್ನು ತಿಳಿಯಲು ಮುಖವನ್ನು ಕ್ಷಣಕ್ಷಣಕ್ಕೆ ನೋಡುತ್ತೇ ಇರಬೇಕು ಈ ಅರ್ಹತೆಗಳನ್ನು ಪಡೆದಿರುವವನೇ ಸೇವಕ ಮಹಾರಾಜ ಧರಣಿಯನ್ನು ಆಳುವವನಿಗೆ ಇರುವ ಗೋರವಾದ ಶತ್ರು ಎಂದರೆ ಅವನ ಒಳಗೇ ಅಡಗಿರುವ ಕೋಪ ಎಂಬ ಶತ್ರು ಕೋಪವೆಂಬುದು ಅತಿ ಘೋರವಾದುದು ಮಹಾರಾಜ ಇಹ ಪರಗಳಲ್ಲಿ ದೊರಕಬೇಕಾದ ಸಕಲ ವಿಧ ಸೌಖ್ಯಗಳು ಸಿಗದಂತೆ ಮಾಡುತ್ತದೆ ಕೋಪ ಎಂಬ ಅಂತಃಶತ್ರು ವಿವೇಕವಿಲ್ಲದೇ ಮಾಡಿದರೆ ಗಾಳಿಗೆ ಸಿಕ್ಕ ದೀಪದಂತೆ ಆರಿಹೋಗುತ್ತದೆ ಧೃತರಾಷ್ಟ್ರಭೂಪಾಲ ಓ ಪಂ ಬುಧನರ್ಥ ಸೋ ಪವೆ ಸಂಸಾರ ಬಂಧನ ಕೋಪ ಇಂದಿ ಪರದ ಸುಪೃತ ಲಯಬನೈದು ಕೋ ಪವನು ವರ್ಜಿ ಸನು ಪವನು ಬಿಸು ಬೇಗ ಕೋ ಪುಲ್ವನಗನ್ ಕ ಪುರುಷನಿ ಕರಕುಲ್ವನಗನ ಕ ಪುರುಷನಿ ಕರಕ ಚಿತ್ತೈ ಸಂದ ಕೋಪವುಳ್ಳವನು ಯಾರೇ ಆಗಲಿ ಸಮಾಜವು ಆತನನ್ನ ಕಾಪುರುಷ ನೀಚ ಎನ್ನುತ್ತದೆ ಮಹಾರಾಜ ರಾಜನ್ ವಿದ್ಯೆ ಅತ್ಯಗತ್ಯ ಎಲ್ಲ ಪ್ರಜೆಗಳು ಅಕ್ಷರಸ್ಥರಾಗಬೇಕು ವಿದ್ಯಾವಂತರಾಗಬೇಕು ವಿದ್ಯಾವಂತನನ್ನೇ ಲೋಕವು ಪೂಜಿಸುತ್ತದೆ ಗೌರವಿಸುತ್ತದೆ ವಿದ್ಯೆ ಇಲ್ಲದವನು ಪಶುವಿಗೆ ಸಮಾನ ಎನ್ನುತ್ತಾರೆ ವಿದ್ಯಾವಂತನ ಅತಿ ಮುಖ್ಯವಾದ ಲಕ್ಷಣ ರಾಜನು ವೈರಾಗ್ಯ ವೈರಾಗ್ಯ ಇಲ್ಲ ಎಂದರೆ ಏನೆಲ್ಲ ಇದ್ದರೂ ಪ್ರಯೋಜನವಿಲ್ಲ ವಿಜ್ಞೆ ಸತ್ಕುಲ ಬಹು ವಿವೇ ಬುದ್ಧಿ ಜೆಯ ನುಡಿಯ ಸಡಗರ ಶುದ್ಧ ಚಿತ್ತ ಸುಶೀಲ ಭುಜ ಬಲಭದ್ರನೆಂದೆನಿಸಿ ಯುಗವೂ ಮೊದಲ ಗುಣಗಳಿ ಬಿದ್ದು ಈ ಜಗದ ತೊರೆ ಹೊದ್ದದ ನರಗೆ ಉದ್ಯಗವು ಮೊದಲಾದ ಗುಣಗಳಿ ಬಿದ್ದು ಜಗದ ತೊರೆ ಮತ್ತು ಹೊತ್ತದಗೆ ದಾರಿದ್ರಗೆ ಆದರೆ ಮಹಾರಾಜ ಒಂದು ಸಂಗತಿ ಅತಿ ಮುಖ್ಯವಾದದ್ದು ನೆನಪಿಡಬೇಕು ವಿದ್ಯೆ ಸತ್ಕುಲದಲ್ಲಿ ಜನ್ಮ ವಿವೇಕ ಬುದ್ಧಿ ಬುದ್ಧಿಶಾಲಿತನದ ಮಾತು ಶುದ್ಧ ಚಿತ್ತ ಬಾಹುಬಲ ಸುಭದ್ರವಾದ ಉದ್ಯೋಗ ಇನ್ನು ಹಲವು ವಿಶೇಷ ಸೌಲಭ್ಯಗಳು ಇದ್ದು ಲೋಕವ್ಯವಹಾರ ಜ್ಞಾನ ಇಲ್ಲದೇ ಇದ್ದರೆ ಎಲ್ಲವೂ ವ್ಯರ್ಥ ಮಹಾರಾಜ ಎಲ್ಲವೂ ವ್ಯರ್ಥ ರಾಜನ್ ದುರ್ಲಭವಾದ ಮನುಷ್ಯ ಜನ್ಮವು ಬಂದಿರುವಾಗ ಶುಚಿಯಾದ ಬಾಳುವೆ ನಡೆಸಿ ಉತ್ತಮರ ಸಾಲಿಗೆ ಸೇರಬೇಕು ಲೋಕದಲ್ಲಿ ವೈಶ್ವಾನರಾಗ್ನಿ ಆದರ್ಶ ಕವಿ ಆಚಾರನಿಷ್ಠನಾದ ಬ್ರಾಹ್ಮಣ ಸತ್ಯಸ್ವರೂಪಿಯಾದ ಭಗವಂತನ ನಾಮಸ್ಮರಣೆ ಮಾಡುವವನು ಈ ನಾಲ್ವರು ಭೂತರು ಎನಲಾಗಿದೆ ರಾಜನು ಹರಿ ಹರರಲ್ಲಿ ಎಂದರೆ ವಿಷ್ಣು ಶಿವನಲ್ಲಿ ಭೇದವಿಲ್ಲ ಶೈವರು ವೈಷ್ಣವರು ಯಾರಾದರೂ ಪರಸ್ಪರ ಪ್ರೀತಿಯಿಂದ ಇರಬೇಕು ರಾಜನು ನಾನು ಹರಿಭಕ್ತ ಎಂದುಕೊಂಡು ಶಿವಭಕ್ತನನ್ನು ನಿಂದಿಸೂಡಕ್ತ ಎಂದು ವಿಷ್ಣು ಭಕ್ತನನ್ನು ಹೀಗಳೆಯಬಾರದು ರಾಜನು ಹರಿ ಶಂಕರಣಬದ್ವೇಷಿಯಗ ಹರಿಭಗುತಿೋ ನುಪದ ನಿಂಕರಣಬದ್ವೇಷಿಯ ಶಂಕರಣ ಭಕ್ತಿಯೊಳಧಿ ಕವಿಯು ವೈಷ್ಣವರ ಮೇಲೆ ಯರ ಕವಿಲ್ಲರ ಕರ್ಮಚಾಂಡುಗು ಎಪ್ಪತ್ತೈದು ಕೋಟಿಯ ನರಕದೊಳಗೋ ಲಾಡುತಿಗರು ಎಳೆರ ಮಹಾರಾಜ ಒಬ್ಬಾತನಲ್ಲಿ ಎಷ್ಟೇ ಸದ್ಗುಣಗಳು ಇದ್ದರೂ ಅವನ್ನು ಪಾಲಿಸಿಕೊಂಡು ಹೋಗಬೇಕು ಎಂಬ ಅಪೇಕ್ಷೆ ಇರುವವನು ಬಹಳ ಜಾಗರೂಕನಾಗಿರಬೇಕು ಸಹವಾಸ ಎಂಬುದು ಬಹಳ ಮುಖ್ಯ ಜಿತೇಂದ್ರಿಯು ಸರ್ವಸಂಗ ಪರಿತ್ಯಾಗಿಯೂ ಆದ ಯತಿ ಸನ್ಯಾಸಿಯು ಸಹ ದುಸ್ಸಂಗದಿಂದಾಗಿ ಪತಿತನಾಗುತ್ತಾನೆ ಕೆಡುಗು ದುಸ್ಸಂಗು ದುದನಿ ಭೂಪತಿ ಕೆಡುಗು ದುರ್ಮಂತ್ರಿಯಲಿ ವರಸೂತ ಕೆಡುಗುಲಾಲನೆ ಕೃಷಿ ಕೆಡಗುಪೇಕ್ಷೆಯಲಿ ಕೆಡಗು ಮಧು ಪಾನದಲಿ ಮತಿ ಕೆಡೂಗು ಮಧುಪಾನದಿ ಸದ್ಗತಿ ಕೆಡೂಗೂ ದುಶ್ಚರಿತದಲ್ಲಿ ನಿಜ ಸತಿ ರಾಜನಾದವನು ಕೆಟ್ಟ ಮಂತ್ರಿಯಿಂದ ಬೀಳುತ್ತಾನೆ ತಾಯಿ ತಂದೆಯರಿಂದ ಅತಿಯಾಗಿ ಮುದ್ದು ಮಾಡಿಸಿಕೊಳ್ಳುವ ಮಗ ಮೂರ್ಖನಾಗುತ್ತಾನೆ ಉಪೇಕ್ಷೆ ಮಾಡಿ ಕಾಲಕಾಲದಲ್ಲಿ ಎಚ್ಚರಿಕೆ ವಹಿಸದೇ ಕೃಷಿ ನಾಶವಾಗುತ್ತದೆ ಮದ್ಯಪಾನದಿಂದ ಬುದ್ಧಿ ಕೆಟ್ಟು ಹೋಗುತ್ತದೆ ಶೀಲವು ಕೆಟ್ಟಿತು ಎಂದರೆ ಸದ್ಗತಿ ದೊರಕುವುದಿಲ್ಲ ಕೆಟ್ಟ ಚಾಳಿಯಿಂದ ಹೆಂಡತಿಯರು ದಾರಿಬಿಟ್ಟು ಹೋಗುತ್ತಾರೆ ಮಹಾರಾಜ ಒಬ್ಬನು ಮಾಡುವ ಪುಣ್ಯ ಅಥವಾ ಪಾಪಕಾರ್ಯಗಳ ಫಲವನ್ನು ಮಾಡಿದ ಕರ್ತೃವೇ ಅನುಭವಿಸಿಯೇ ತೀರಬೇಕು ಅವಶ್ಯಮನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಬೇರೆ ದಾರಿಯೇ ಇಲ್ಲ ಮಹಾರಾಜ ಬೇರೆ ದಾರಿಯೇ ಇಲ್ಲ ಉಂಡು ತೀರಿಸಬೇಕು ಕೊಂಡು ಮಾಡಿದ ಪುಣ್ಯಪಾಪದ ಉಂಡು ತೀರಿಸಬೇಕು ತರಕರಣವಿಲ್ಲದೆ ಭವಭವಂಗಳಲ್ಲಿ ಹಿಂದಿ ಇಳಿವುದು ಬೆಂಬಿಡದೆ ಭವಭವಂಗಳಲ್ಲಿ ಹಿಂದಿ ಇಳಿಬದು ಬೆಂಬಿಡದೆ ಸಮಂಡಿಯಲಿ ಹಾಗೆ ಕೆಳೆಗಳನ್ನದೇ ಗಂಡುಗೆಡಿಸದೆ ಬಿಡುವುದೇ ವಿಧಿ ಹಾಗೆಗಳೆನ್ನದೇ ಎಂದ ಆದುದರಿಂದ ಮಹಾರಾಜ ಕಾರ್ಯದಲ್ಲಿ ತೊಡಗುವ ಮುನ್ನವೇ ಅದರ ಫಲದ ಬಗೆಗೂ ಯೋಚಿಸಿ ನಿರ್ಧರಿಸಿಯೇ ತೊಡಗಬೇಕು ಬೇರೆ ಉಪಾಯವೇ ಇಲ್ಲ ಸತ್ಯ ಸತ್ಯಸ್ವರೂಪಿಯಾದ ಲಕ್ಷ್ಮೀರಮಣನಲ್ಲಿ ಭಕ್ತಿಯಿಟ್ಟು ನೇರ್ಮೆಯಾದ ಜೀವನ ನಡೆಸುವವನಿಗೆ ಸೌಭಾಗ್ಯವೂ ಎಲ್ಲಿದ್ದರೆ ಅಲ್ಲಿಯೇ ಲಭಿಸುತ್ತದೆ ರಾಜನ. ಹೀಗೆ ಮಾಡದೆ ಕೆಟ್ಟ ಕಾರ್ಯದಲ್ಲಿಯೇ ತೊಡಗಿ ಮಿತ್ರರಿಗೆ ದ್ರೋಹ ಮಾಡಿ ತಮಗೆ ಪುರುಷಾರ್ಥ ಸಾಧನೆಗೆ ಸಹಾಯ ಮಾಡಿದವರಿಗೆ ಕೇಡು ಬಯಸುವವರು ನರಕದಲ್ಲಿ ಫಲಕಾಲ ಕಷ್ಟಪಡದೆ ಬೇರೆ ಉಪಾಯವೇ ಇಲ್ಲ ಶತನು ಜೋಡಿಸಿದವರು ಅಕೃತ್ಯ ಶತವನ್ನು ಜೋಡಿಸಿದವರು ಮಿತ್ರರುಗಳಿಗೆ ಕೆಡ ಚಿಂತಿಸಿದವರುಗಳು ಪುರುಷಾರ್ಥವನ್ನು ತಮಗೆ ಮಾಡಿದವರು ಗಳಿಗೆ ವಿಘಾತಿಯ ಹೂಡಿದವಾದಿರು ನರ ಕೋಳಾಗಿ ಓ ಲಾಡ ದಿ ಘರೆ ಕೂಡಿ ಕೃತ್ಯ ಶತವನ್ನು ಮಿತ್ರರುಗಳಿಗೆ ಕೇಡ ಚಿಂತಿಸಿದವರುಗಳು ಬರುಗಲು ತಮಗೆ ಮಾಡಿದವರುಗಳಿಗೆ ಗಳಿಗೆ ವಿಘಾತಿಯ ಹೂಡಿದವಾದಿ ರಾಯ ಚಿತ್ತೈಸ ಎಂದ ಧೃತರಾಷ್ಟ್ರಭೂಪಾಲ ಭಗವಂತನ ನಾಮಸ್ಮರಣೆ ಮಾಡಿ ಸತ್ಯವಂತರಾಗಿ ಧರ್ಮನಿಷ್ಠರಾಗಿ ಇರುವವರಿಗೆ ತಾವು ತಪ್ಪು ಮಾರ್ಗದಲ್ಲಿ ಹೋಗಬಾರದು ಎಂಬ ಅರಿವು ಮೂಡಿ ಸನ್ಮಾರ್ಗ ಪ್ರವೃತ್ತರಾಗಬೇಕು ಎಂಬ ಜಾಗೃತಿ ಮೂಡುತ್ತದೆ ರಾಜನ್ ಜೀವನ ಸಾರ್ಥಕಗೊಳಿಸಲು ಇದುವೇ ಸಾಕು ಯಾವ ಕುಲದಲ್ಲಿ ಹುಟ್ಟಿದ್ದಾನೆ ಎಂಬುದು ಅಮುಖ್ಯ ರಾಜನು ಅಮುಖ್ಯ ಕುಲಜನಾಗಲಿ, ಜನಾಗಲಿ ಕುಲಜನಾಗಲ ಜನಾಗಲಿ ಕುಲಜನಾಗಲಕುಲ ಜನಾಗಲಿ ಜಲ ರುಹಾಕ್ಷನ ಆತನೇ ಸುಕೃತಿಯಂ ಬವನು ಉಳಿದ ಜಪತಪನಿಯ ಮೋ ಮಂಗಳಲಿ ಸಂಸಾರಾಂಗ ಸಂಸಾರಾಬವನುಚ್ಚಲಿಸಬಹುದೇ ರಾಯಚಿತ್ತಿದುರ ರಾಜನ್ ಚಿನ್ನದ ಗುಣದೋಷಗಳನ್ನು ಬೆಂಕಿಯಲ್ಲಿ ಹಾಕಿ ಶೋಧಿಸುವಂತೆ ತಾನು ಮಾಡುವ ಕಾರ್ಯಗಳ ಗುಣದೋಷಗಳನ್ನು ಚೆನ್ನಾಗಿ ಪರೀಕ್ಷಿಸಿ ನೋಡಿಯೇ ತೊಡಗಬೇಕು ಹಾಗೆ ಮಾಡಿದಾಗಲೇ ಯಾವುದು ಉತ್ತಮ ಯಾವುದು ಮಧ್ಯಮ ಯಾವುದು ಅಧಮ ಎಂಬ ತಾರತಮ್ಯವೂ ತಿಳಿಯುತ್ತದೆ ದೊರೆಯಾದವನು ಭೃತ್ಯರಿಗೆ ಸಕಲ ವಿಧ ಅನುಕೂಲಗಳನ್ನು ಒದಗಿಸಿ ರಕ್ಷಿಸಬೇಕು ಮಹಾರಾಜ ಸಜ್ಜನರೂ ಎನಿಸಿಕೊಳ್ಳುವ ಜನ ಒಮ್ಮೆ ಕೊಟ್ಟ ಮಾತನ್ನ ನಡೆಸುತ್ತಾರೆ ಅನಲನೊಂ ಮೆಹಿಮಂಶುವಾಗಲಿ ಕನಕಗಿರಿಗಲ್ಲಾಟವಾಗಲಿ ಪರ್ವತಾಗ್ರದಿ ವನಜಪಿಕಸಿತವಾದೊಡೆಯು ಸಜ್ಜನರುಗಳು ನುಡಿದೆಡನೂ ಮನವಜನಕಾಯದಲೀ ನಗುಗಳು ನುಡಿದರೂನ ಕಾಯಿ ಚಿತ್ತೀಸು ಎಂದ ಅಸಂಭವಗಳು ಒಂದು ವೇಳೆ ಸಂಭವಿಸಬಹುದು ಆದರೆ ಸಜ್ಜನರು ಮಾತ್ರ ಮಾತಿಗೆ ತಪ್ಪುವುದಿಲ್ಲ ಎಂದು ಹೇಳಿದ ವಿದುರ ಸೂರ್ಯನು ಪಶ್ಚಿಮದಲ್ಲಿ ಉದಯಿಸಬಹುದು ಅಗ್ನಿಯು ಚಂದ್ರನ ಶೀತಲ ಕಿರಣವಾಗಬಹುದು ಮೇರು ಪರ್ವತವು ಅಲ್ಲಾಡಬಹುದು ಪರ್ವತದ ತುದಿಯಲ್ಲಿ ಕಮಲದ ಹೂ ಅರಳಬಹುದು ಇವೆಲ್ಲವೂ ಅಸಾಧ್ಯ ಇವು ಸಂಭವಿಸಿದರೂ ಸಜ್ಜನರು ತ್ರಿಕರಣ ಶುದ್ಧರು ಆಡಿದ ಮಾತಿಗೆ ತಪ್ಪುವುದಿಲ್ಲ ಎನ್ನುತ್ತಾನೆ ರಾಜನ್ ನಿನ್ನ ಮೇಲೆ ಅಪಾರ ಭಕ್ತಿ ಗೌರವವನ್ನ ಇಟ್ಟಿರುವ ಪಾಂಡವರನ್ನ ನೀನು ಯಜ್ಞ ಪೋಶಗಳನ್ನಾಗಿ ಮಾಡಿಬಿಟ್ಟು ಕಾಡಿನಲ್ಲಿ ಅಲೆದಾಡುತ್ತ ಕಂದ ಮೂಲಗಳನ್ನು ತಿನ್ನುವ ಹಾಗೆ ಶಿವನ ಕೊರಳಿಗೆ ಆಭರಣದಂತೆ ಸುತ್ತಿಕೊಂಡ ಹಾವಿಗೆ ಬರಿಯ ಗಾಳಿಯೇ ಆಹಾರವಾಗಿರುವಂತೆ ನಿನ್ನ ಮಕ್ಕಳಂತೆಯೇ ಇರುವ ಪಾಂಡವರಿಗೆ ಎಂಥ ದುರವಸ್ಥೆಯನ್ನು ತಂದುಬಿಟ್ಟೆ ನೀನು ಮಹಾರಾಜ ಎಂಥ ದುರವಸ್ಥೆಯನ್ನು ತಂದುಬಿಟ್ಟೆ ಹರನ ಕೊರಳಿಂಗಾಭರಣಿಸುವಂತೆ ಅರಸ ನಿನ್ನಯ ಬಸುರ ಬಂದೇ ನಗರು ಪಾಂಡವರು ನರ ಪಶುಗಳಾದರು ಗಣ ನಿನ್ನ ಬಸುರ ಬಂದು ಪಾಂಡವರು ನರ ಪಶುಗಳಾದರುಗಳ ನೀರಲು vana vazedani sopanavaradamelubude ninidan vanavazedani sopanavaradamelubude rayachitai su yan ಈಗಲೂ ತಡವಾಗಿಲ್ಲ ಕರೆಸಿ ಭೀಷ್ಮಾದಿಗಳ ಸಮ್ಮುಖದಲ್ಲಿ ಅವರೊಂದಿಗೆ ಮಾತನಾಡು ನಾಯನಡುಬೋನವನ್ನೆಚ್ಚಿ ವೃಥಾಯ ಕೆಡಬೇಡ ಆಯುಧಿಷ್ಠಿರಾಯನನು ಕರೆಸುವುದು ಭೀಷ್ಮಾದಿಗಳ ಮುಂದಿಟ್ಟು ನ್ಯಾಯ ಸಕಲ ರಾಜ್ಯಷ್ಟಿ ಅನರ್ಧವನಿತ್ತು ಬದುಕುವುದು ನ್ಯಾಯಮುಖದಲ್ಲಿ ಸಕಲ ರಾಜ್ಯಷ್ಟಿ ಅನರ್ಧವನಿತ್ತು ಬದುಕುವುದು ಆಯತಿಗೆಯೊಳಗುವುದು ಚಿತ್ತೈಸೆಂದನಾ ವಿದುರ ನ್ಯಾಯವಾಗಿ ಅವರಿಗೆ ಸಲ್ಲಬೇಕಾದ ಅರ್ಧ ಅವರಿಗೆ ಒಪ್ಪಿಸಿ ನೀನು ಬದುಕುವಂತೆ ಮಾಡಿಕೋ ರಾಜನು ರಾಜನು ಧರ್ಮರಾಜ ಯುಧಿಷ್ಠಿರನಂತಹವರು ಲೋಕದಲ್ಲಿ ವಿರಳ ಅತಿ ವಿರಳ ನಳ ದಾಮಯಂತಿ ಸೀತಾಲ ದ್ರೌಪದಿ ಕಲಿಯುಧಿಷ್ಠಿರ ದೇವನ್ ಇವರಿಂದು ಮಾನಿ ಸರು ಇಳೆಯೊಳುತಮಕೀರ್ತಿಗಳು ಜಾಳವದ ಪುರುಷರೆ ಜಾವಳದ ಜಳದ ಪುರುಷ ರೇ ಧರ್ಮಪುತ್ರನ ಗೆಲುವ ಪರ್ಯಂತೈ ಧರ್ಮ ಪುತ್ರನ ಗೆಲುವ ಪರ್ಯಂತೈ ಮಹಾ ದೇವ ಎಂದ ನುರ ರಾಷ್ಟ್ರಭೂಪಾಲ ನಳ ದಮಯಂತಿಯರಂತೆ ರಾಮ ಖ್ಯಾತಿವೆತ್ತಿದ್ದಾರೆ ಯುಧಿಷ್ಠಿರ ದ್ರೌಪದಿಯರು ಲೋಕದಲ್ಲಿ ಅಪಾರ ಕೀರ್ತಿ ಗಳಿಸಿದ್ದಾರೆ ಇಂಥವರನ್ನ ಆದರ ವಿಶ್ವಾಸದಿಂದ ನೀನು ಕಾಣದೇ ಕಡೆಗಣಿಸಿದ್ದೀಯ ಇದು ಸರಿಯೇ ರಾಜನ್ ಆಲೋಚಿಸಿ ನೋಡು ದೇವಸೇನಾಪತಿಯಾದ ಕಾರ್ತಿಕೇಯ ಸ್ಕಂದನನ್ನ ಶ್ರೀರಾಮಚಂದ್ರನನ್ನ ಹನುಮ ಭೀಮಸೇನರನ್ನ ವಿಷ್ಣುವಾಹನನು ವಿನುತಾಸುತನಾದ ಗರುಡನನ್ನು ನೆನೆದ ಮಾತ್ರಕ್ಕೆ ಭಾವಶುದ್ಧಿಯಾಗುತ್ತದೆ ಎಂಬುದು ಜನಜನಿತವಾದ ಸಂಗತಿ ಜನಪಕೇಳೈ ಸ್ಕಂದನನುರಾಮನನು ಘನುಮನ ಭೀಮಸೇನ ವಿನತೆಯಾತ್ಮಜನ ಇಂತಿರೈವರ ಭಾವಶುದ್ಧಿಯ ಿವರ ಭಾವಶುದ್ಧಿಯಲ್ಲಿ ನೆನೆದವರ ದುರಿತಂಗಳೋಡುವ ಬೆನಲು ನೀ ಪವನ ಪುತ್ರನನು ಅನುವರದೊಳೆ ಅಂತ ಕಟ ಜಯಿಸುವಿರಿ ಎಂದ ನಾವಿದುರ ಹೀಗಿರುವಾಗ ಭೀಮಸೇನನ್ನ ಯುದ್ಧದಲ್ಲಿ ನೀವು ಗೆಲ್ಲುವುದಾದರೂ ಹೇಗೆ ರಾಷ್ಟ್ರ ಭೂಪಾಲ ರಾಜನಾದವನು ಶತ್ರುವಿನೊಂದಿಗೆ ಹೋರಾಡಲು ಹೊರಡುವ ಮುನ್ನ ತನ್ನ ಹಾಗೂ ಇದಿರಾಳಿಯ ಬಲಾಬಲಗಳ ಸೂಕ್ಷ್ಮತೆಯನ್ನ ತಿಳಿದುಕೊಳ್ಳಬೇಕು ಮೊದಲೇ ಹೇಳಿದಂತೆ ತನಗಿಂತ ಬಲಿಷ್ಠರಾದವರ ವಿರುದ್ಧ ಹೋರಾಡಲು ಪ್ರಯತ್ನಿಸುವವನಿಗೆ ನೆಮ್ಮದಿಯಿಂದ ನಿದ್ದೆ ಮಾಡಲಾಗುವುದೇ ನೀನು ನಿನ್ನ ಮಗ ದುರ್ಯೋಧನ ಸೆಣಸಲು ಹೊರಟಿರುವುದು ಯಾರ ಮೇಲೆ ಹರಿಹಯನು ಗುಹ ರಮಾುರನು ದಶಿರ ಭೀಮಸೇನಾ ಗಿರಿಜಾಥಿಂಗ ಗರಿ ಗರಿವರು ಸರಸವೇ ಮೃತ್ಯುಂಜಯನಕೂಡ ಸರಸವೇ ಮೃತ್ಯುಂ ಅರಸ ನಿನ್ನಳಿಯದೆ ಹರಿಸೂರೇ ಕಾಗೆ ಕೊಂಬರೇ ಧೃತರಾಷ್ಟ್ರ ಕೇಳೆಂದ ಧೃತರಾಷ್ಟ್ರ ಮಹಾರಾಜ ಈ ಮೂರು ಲೋಕಗಳಲ್ಲಿ ಅಜೇಯರು ಎನಿಸಿಕೊಂಡವರು ಹಿಂದೆ ಇದ್ದವರು ಈಗ ಇರುವವರು ಇವರುಗಳ ಪೈಕಿ ದೇವೇಂದ್ರ ಕಾರ್ತಿಕೇಯ ಶ್ರೀರಾಮಚಂದ್ರ ಬಾಣಾಸುರ ರಾವಣ ಭೀಮಸೇನ ಇವರೆಲ್ಲರೂ ಶಿವಭಕ್ತರು ಪರಮಶಿವನ ರಕ್ಷಣೆ ಇದೇ ಇವರಿಗೆ ಮೃತ್ಯುಂಜಯನ ಶಿಷ್ಯರ ವಿರುದ್ಧ ಸಂಗ್ರಾಮ ನಡೆಸುವುದು ಎಂಬುದು ಸರಸವೇ ಅರಸ ನಿನ್ನ ಶಕ್ತಿ ಸಾಮರ್ಥ್ಯ ಎಷ್ಟು ಯೋಗ್ಯತೆ ಎಷ್ಟು ಎಂದು ತಿಳಿದುಕೊಳ್ಳದೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವಲ್ಲ ಏನು ಹೇಳಲಿ ನಾನು ರಾಜನು ಇನ್ನು ಫಲುಗುಣ ಅರ್ಜುನನು ಬಲಿ ಚಕ್ರವರ್ತಿ ವಿಭೀಷಣ ಭೀಷ್ಮ ನಾರದ ಪ್ರಹ್ಲಾದ ಮತ್ತು ಅರ್ಜುನ ಇಷ್ಟು ಮಂದಿ ಮಹಾವಿಷ್ಣುವಿನ ಪರಮಭಕ್ತರು ಬಲಿ ವಿಭೀಷಣ ಭೀಷ್ಮ ನಾರದ ಫಲು ಗುಣನು ಪ್ರಹ್ಲಾದ ದೇವನು ಜನರು ಹಾ ಕ್ಷಣನಚ್ಚುಮೆಚ್ಚಿನ ಭಕುತರಿ ೇ ನಿನ ಅವರ ಕೂಡಣ ಕಲಹುಲವೇ ನಿನ ಅವರ ಕೂಡ ಕಲಹ ಬಿಭತ್ಸುನ ಮರುಳಗರೆ ಎಂದ ಸುಲಭವೇ ನಿಮಗೆ ಪಾಂಡವರ ಕೂಡೆ ಕದನ ಪಾರ್ಥನ ಬಲವನ್ನು ಕಾಣದವರೇ ನಿನ್ನ ಮಗ ದುರ್ಯೋಧನ ಕರ್ಣ ಶಕುನಿ ದ್ರೋಣಾದಿಗಳು ವಿರಾಟನ ಗೋವುಗಳನ್ನು ಕದಿಯಲು ಹೋದ ನಿನ್ನ ಕಡೆಯ ವೀರಾಧಿವೀರರನ್ನ ಫಲುಗುಣ ಒಬ್ಬನೇ ಮಣ್ಣು ಮುಕ್ಕಿಸಲಿಲ್ಲವೇ ರಾಜನು ಒಬ್ಬ ಒಬ್ಬಂಟಿಗ ಪಾರ್ಥ ಸದೆಬಡಿಯಲಿಲ್ಲವೇ ತಿಳಿದು ತಿಳಿದು ಹರಿಹರರ ಅನುಗ್ರಹ ಪಡೆದಿರುವ ಪಾರ್ಥ ಭೀಮರ ಬಲವನ್ನ ತಿಳುದು ತಿಳುದು ಹೀಗೆ ತೊಡಗುವುದು ಇರುಳು ಕಂಡ ಬಾವಿಯೊಳಕ್ಕೆ ಹಗಲು ಬೀಳುವಂತಲ್ಲವೇ ಆಗುತ್ತದೆ ಗೋಗ್ರಹಣದಲ್ಲಿ ಮಾತ್ರವಲ್ಲ ಅರಸ ದ್ರಪದ ಕುಮಾರಿಯ ಸ್ವಯಂವರದ ಸಂದರ್ಭದಲ್ಲಿ ಏಟು ತಿಂದು ಅವಮಾನಿತರಾಗಿ ಬರಲಿಲ್ಲವೇ ಇವರುಗಳು ಹಿಂದೆ ಗೋಕ್ರ ಕಣದಲ್ಲಿ ಧೃಪದನ ನಂದನೆಯ ವೈವಾಹದಲ್ಲಿ ಬಳಿ ಸಂದ ಕಂಧರುವ ಕನ ಕಂಡು ಕಂಡು ೆಂದು ಪಂದು ಕುಮಾರೊಡನೆ ಅನುಸಂಧಿ ಸು ವೆ ಕಲಘವನು ಚಿತ್ತೈ ಪಾಂಡವರ ವನವಾಸ ಸಂದರ್ಭದಲ್ಲಿ ನಿನ್ನ ಮಕ್ಕಳು ತಮ್ಮ ವೈಭವವನ್ನು ತೋರಿಸಿ ಮೆರೆದು ಪಾಂಡವರ ಸಂಕಟವನ್ನು ಹೆಚ್ಚಿಸಬೇಕು ಎಂದು ಘೋಷಯಾತ್ರೆಯ ನೆಪದಲ್ಲಿ ಕಾಡಿಗೆ ಹೋದಾಗ ಗಂಧರ್ವರಿಂದ ಏಟು ತಿಂದು ಬಂಧಿತರಾಗಿ ಧರ್ಮರಾಜ ಯುಧಿಷ್ಠಿರನ ಕೃಪೆಯಿಂದ ಬದುಕಿ ಬಂದದ್ದನ್ನ ರಾಜನ್ ನಿನ್ನ ಕುಮಾರ ಕಂಠೀರವ ದುರ್ಯೋಧನ ಇಷ್ಟು ಬೇಗ ಮರೆತನೆ ಇಂಥವರ ಕೂಡ ಸೆಣಸಲು ಹೊರಟಿದ್ದೀರಾ ಮಹಾರಾಜ ಯೋಗೇಶ್ವರನಾದ ಶ್ರೀಕೃಷ್ಣ ಎಲ್ಲಿರುವನು ವೀರಾಧಿವೀರನಾದ ಕರ್ಮಯೋಗಿಯಾದ ಪಾರ್ಥ ಎಲ್ಲಿರುವನು ಅಲ್ಲಿ ಜಯಸಿರಿ ಅಲ್ಲದೆ ಬೇರೊಂದಿಲ್ಲ ಕಂಡೆಯಧಿ ಮುರಹರನುಗನು ೂ ಇದನ್ನ ತಿಳಿದಿರುವವರು ತಿಳಿದಿದ್ದಾರೆ ನೀ ತಿಳಿದುಕೊಂಡಿಲ್ಲವೆಂದು ನೋಡುವಾಗ ನಿನ್ನ ಮೇಲೆ ಪಶ್ಚಾತ್ತಾಪ ಮೂಡುತ್ತದೆ ನನಗೆ ರಾಜನು ಪಾಂಡುಕುಮಾರರಿಗೆ ನಿನ್ನವರು ಸಾಟಿ ಅಲ್ಲ ವಿಪತ್ ಪರಂಪರೆಯನ್ನು ಎದುರಿಸಲು ನೀವು ಹೊರಟಿದ್ದೀರಿ ಇದರಲ್ಲಿ ಸಂಶಯವಿಲ್ಲ ಬಲ್ಲವರು ಬಲ್ಕಣ ಬಲ್ಲವರು ಬಲ್ಕಣ ನೀ ಪಾಂಡು ಕುಮಾರರಿಗೆ ಸರಿ ಇಲ್ಲ ಬಲ್ಯ ಹಿಂದೆ ಬಂದ ವಿಪತ್ ಪರಂಪರೆಯ ಮಹಾರಾಜ ಯುಧಿಷ್ಠಿರನೇ ರಾಜನಾಗಿರಲು ಅರ್ಹ ಧರ್ಮಾತ್ಮ ಅವನು ವಿವೇಕಿ ಅಂಥವನನ್ನ ನೀನು ಹೊರಕ್ಕೆ ಅಟ್ಟಿದೆ ನಿನಗೆ ಕಣ್ಣಿಲ್ಲ ಅಂಧ ರಾಜ್ಯವನ್ನಾಳುವ ಅರ್ಹತೆ ನಿನಗೆ ಇಲ್ಲ ಎಂಬುದೇ ಹಲವರ ಅಭಿಪ್ರಾಯ ಮಹಾರಾಜ ಧರ್ಮರಾಜನಿಗೆ ನಿನ್ನಲ್ಲಿ ಪೂಜ್ಯ ಭಾವನೆ ಇದೆ ಎಂದೇ ನೀನು ಎಷ್ಟು ಕಷ್ಟ ಕೊಟ್ಟರೂ ಸಹಿಸಿಕೊಂಡಿದ್ದಾನೆ ಅವನು ದುಷ್ಟ ಬುದ್ಧಿಯ ದುರ್ಯೋಧನ ಶಕುನಿ ಕರ್ಣ ದುಶಾಸನರನ್ನ ರಾಜ್ಯಕ್ಕೆ ಅಧಿಕಾರಿಗಳನ್ನಾಗಿಸಿದ್ದೀಯಾ ನೀನು ಸಂಪತ್ತು ಕೈಗೂಡಿತು ಹೇಗೆ ನಿನಗೆ ಶ್ರೇಯಸ್ಸು ಬಂದೀತು ಹೇಗೆ ಮಹಾರಾಜಾ ಧರ್ಮ ನಡೆಯುವವನೇ ಪ್ರಾಜ್ಞ ಪಂಡಿತ ಅಧರ್ಮ ಮಾರ್ಗದಲ್ಲಿ ಹೋಗುವವನು ಮೂರ್ಖ ಸಜ್ಜನರ ಸ್ನೇಹ ಸಹವಾಸ ಸಂತೋಷವನ್ನು ಕೊಡುತ್ತದೆ ದುರ್ಜನರ ಸಹವಾಸ ಮಹಾರಾಜ ಹೆಚ್ಚು ಪಾಪಕಾರ್ಯವನ್ನು ಮಾಡಿಸುತ್ತದೆ ಇವೆರಡನ್ನೂ ತಿಳಿದು ತಿಳಿದು ಮಾಡದವನು ಬಿಡದವನು ತನ್ನೇ ಕೊಂದುಕೊಳ್ಳುವವನಂತೆ ಬುದ್ಧಿಗೇಡಿ ನಿನ್ನ ಮಗ ದುರ್ಯೋಧನ ಬುದ್ಧಿಗೇಡಿಯಾಗಿ ಅವನನ್ನೂ ಅವನ ಪರಿವಾರವನ್ನು ನಾಶವಾಗುವಂತೆ ಮಾಡಿಕೊಳ್ಳುತ್ತಿದ್ದಾನೆ ಎಂದು ಎಚ್ಚರಿಸಿದ ವಿದುರ ವಿದುರ ಇಷ್ಟೆಲ್ಲ ಹೇಳಿದ ಮೇಲೂ ಧೃತರಾಷ್ಟ್ರ ತಿರುಗಿ ತಿರುಗಿ ತಮ್ಮ ವಿದುರ ಆ ಧರ್ಮರಾಜ ಈಗ ಅರಣಿಯೊಳಗೆ ಅಡಗಿರುವ ಬೆಂಕಿಯಂತೆ ನಮ್ಮ ದೇಹದೊಳಗೆ ಅಡಗಿರುವ ಅಗ್ನಿಯಂತೆ ಇದ್ದಾನೆ ಅವನಿಗೆ ನಾನು ವಂಚನೆ ಮಾಡಿಯೇ ಉಪಚಾರ ಮಾಡಿದ್ದೇನೆ ನನ್ನ ಮೂರ್ಖ ಮಕ್ಕಳನ್ನು ಅವನು ಯುದ್ಧದಲ್ಲಿ ಖಂಡಿತವಾಗಿಯೂ ಮುಗಿಸಿಬಿಡುತ್ತಾನೆ ವಿದುರ ನನಗೆ ಎಲ್ಲೆಲ್ಲೂ ಭಯ ಭೀತಿಯೇ ಕವಿದಿದೆಯಪ್ಪ ಏನಾದರೂ ಮಾಡಿ ನಿನ್ನ ಮಾತನ್ನು ಕೇಳುತ್ತಿದ್ದರೆ ಎಷ್ಟೋ ಸಮಾಧಾನವಾಗುತ್ತದೆ ವಿದುರ ಹೇಳು ಹೇಳು ವಿದುರ ಹೇಳಿದ ಮಹಾರಾಜ ನನಗೆ ತಿಳಿದಿರುವುದನ್ನು ನಾನು ಹೇಳಿದ್ದೇನೆ ಮತ್ತೊಮ್ಮೆ ಬೇಕಾದರೆ ಸಂಕ್ಷೇಪವಾಗಿ ಹೇಳುತ್ತೇನೆ ಇದಕ್ಕಿಂತ ಹೆಚ್ಚಾದ ಉಪಾಯ ನನಗೆ ತೋಚುತ್ತಿಲ್ಲ ಜ್ಞಾನ ತಪಸ್ಸು ಇಂದ್ರಿಯ ನಿಗ್ರಹ ಬಿಡುವುದು ಇವು ಹೊರತು ಬೇರಾವ ಮಾರ್ಗದಿಂದಲೂ ನಿನ್ನ ಮನಸ್ಸಿಗೆ ಶಾಂತಿ ದೊರಕುತ್ತದೆ ಎಂದು ನನಗೆ ಅನಿಸುವುದಿಲ್ಲ ರಾಜನ್ ಜ್ಞಾನವು ಎಷ್ಟೇ ಇರಬಹುದು ಆದರೆ ತಿಳಿದ ಜ್ಞಾನವನ್ನು ನಾವು ವ್ಯವಹಾರದಲ್ಲಿ ತರದೇ ಇದ್ದರೆ ಬರಿಯ ಆ ಜ್ಞಾನವೇ ನಮಗೆ ಯಾವ ವಿಧವಾದ ಶಾಂತಿಯನ್ನೂ ಕೊಡುವುದಿಲ್ಲ ಜ್ಞಾನದಿಂದ ಅಜ್ಞಾನ ತೊಲಗಿ ಭಯವು ನೀಗುತ್ತದೆ ತಪಸ್ಸಿನಿಂದ ಮನಸ್ಸಿನ ಕೊಳೆ ಮಲಿನ ನೀಗಿ ಮೇಲ್ಮೈಯಾಗುತ್ತದೆ ಇಂದ್ರಿಯ ನಿಗ್ರಹದಿಂದ ಮನಸ್ಸು ತಪ್ಪು ದಾರಿಗೆ ಹೋಗುವುದಿಲ್ಲ ಲೋಭವನ್ನು ತ್ಯಜಿಸಿದರೆ ಮನಸ್ಸು ನೆಮ್ಮದಿ ಹೊಂದುತ್ತದೆ ರಾಜನು ತನ್ನವರನ್ನೇ ದ್ವಿಸುವವನಿಗೆ ಮೃದುವಾದ ಹಾಸಿಗೆಯ ಮೇಲೆ ಮಲಗಿದರೂ ನಿದ್ದೆ ಬರುವುದಿಲ್ಲ ಪಕ್ಕದಲ್ಲಿ ಪ್ರಿಯಾದವಳು ಇದ್ದರೂ ಹಿತ ಇರುವುದಿಲ್ಲ ಬೆಳಗಾದ ಕೂಡಲೇ ಒಂದಿಮಾಗದರು ಹೊಗಳಿ ಎಬ್ಬಿಸಿದರೂ ಕಿವಿಗೆ ಅದು ಕಠೋರವಾಗಿರುತ್ತದೆ ಯಾವುದೇ ವಿಧದ ಸುಖ ನೆಮ್ಮದಿಯೂ ಇರುವುದಿಲ್ಲ ಭೇದ ಬುದ್ಧಿ ಇರುವವನಿಗೆ ಇತರರ ಹಿತವಚನಗಳು ಇಷ್ಟವಾಗುವುದಿಲ್ಲ ಮಹಾರಾಜ ನಾಶ ಹೊಂದುವುದೇ ವಿನ ಬೇರೆ ಮಾರ್ಗವೇ ಇಲ್ಲ ರಾಜನ್ ನೂಲಿನ ಒಂದೇ ಎಳೆ ಇದ್ದರೆ ಸುಲಭವಾಗಿ ಅದು ಕಿತ್ತು ಹೋಗುತ್ತದೆ ಅನೇಕ ನೂಲುಗಳು ಒಂದಾಗಿ ಹೊಸದು ಇದ್ದಾಗ ಕಿತ್ತುಕೊಳ್ಳುವುದು ಸುಲಭ ಅಲ್ಲ ಒಂದೇ ಮರ ಒಂಟಿಯಾಗಿ ನಿಂತಿದ್ದಾಗ ಬಲವಾದ ಗಾಳಿ ಬೀಸಿದರೆ ಬೇಗ ಮುರಿದು ಬೀಳುತ್ತದೆ ಹಲವು ಮರಗಳು ಒಟ್ಟಾಗಿ ಇದ್ದರೆ ಬೀಳುವುದು ಅಪರೂಪ ಒಂದೇ ಕೊಳ್ಳಿ ಉರಿಯುತ್ತ ಇದ್ದರೆ ಆರಿಸುವುದು ಸುಲಭ ಅನೇಕ ಕೊಳ್ಳಿಗಳು ಬೆಂಕಿಯ ತೇಜಸ್ಸು ಉಜ್ವಲವಾಗುತ್ತದೆ ಹಾಗೆಯೇ ರಾಜನ್ ಜ್ಞಾತಿಗಳೆಲ್ಲ ಒಂದಾಗಿ ಸೇರಿದಾಗ ಬಲ ಹೆಚ್ಚು ಬೇರೆ ಬೇರೆಯಾದಾಗ ಇರುವುದಿಲ್ಲ ಆದ್ದರಿಂದ ನಿನ್ನ ಮಕ್ಕಳು ಪಾಂಡವರ ಜತೆ ಸ್ನೇಹ ಮಾಡಿಕೊಂಡು ಇದ್ದರೆ ಚೆನ್ನಾಗಿರುತ್ತದೆ ಇಂದ್ರಾದಿಗಳು ಸೇರಿದರೂ ಕೂಡ ನಿಮ್ಮನ್ನು ವಿರೋಧಿಸುವುದಕ್ಕೆ ಸಾಧ್ಯವಿಲ್ಲ ಮಹಾರಾಜ ಪಾಂಡವರು ವೀರ ಅವರ ಮೇಲೆ ಪ್ರೀತಿ ತೋರಿಸುವರು ಅಭಿಮಾನದಿಂದ ಇರು ಅವರೈವರ ಜೀವನಕ್ಕಾದರೂ ಕೆಲವು ಗ್ರಾಮಗಳನ್ನು ಬಿಟ್ಟುಕೊಡು ನಿಮಗೆ ಇದರಿಂದ ಅಪಕೀರ್ತಿ ತಪ್ಪುತ್ತದೆ ನಮ್ಮ ವಂಶಕ್ಕೆ ನೀನೇ ಹಿರಿಯ ರಾಜನ. ನಿನ್ನ ಮಕ್ಕಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳಬೇಕಾದು ನಿನ್ನ ಕರ್ತವ್ಯ ರಾಜನ್ ನೀನು ಹೇಳಿ ಕಳಿಸಿದೆ ನಿದ್ದೆ ಬಾರದ್ದಕ್ಕೇ ಕಾರಣ ಕೇಳಿದೆ ನೀ ಕೇಳಿದೆ ಎಂದು ನಾ ಹೇಳಿದೆ ನಿನ್ನ ಹಿತಕ್ಕಾಗಿಯೇ ಹೇಳುತ್ತೇನೆ ತಾನು ಕ್ಷೇಮವಾಗಿ ಇರಬೇಕು ಎಂದು ಅಪೇಕ್ಷಿಸುವವನು ತನ್ನ ಜ್ಞಾತಿಗಳ ಜತೆ ದ್ವೇಷ ಕಟ್ಟಿಕೊಳ್ಳಲಾಗದು ಕಂಡೆಯ ಒಬ್ಬನ ಉನ್ನತಿ ಅವನತಿ ಎರಡು ಜ್ಞಾತಿಗಳಿಂದಲೇ ಆಗುತ್ತದೆ ದ್ವೇಷ ಕಟ್ಟಿಕೊಂಡರೆ ಜ್ಞಾತಿಗಿಂತ ಅಪಾಯಕರವಾದ ಬೆಂಕಿ ಬೇರೊಂದಿಲ್ಲ ನಿನ್ನ ಮಗ ದುರ್ಯೋಧನ ಅನೇಕ ತಪ್ಪು ಮಾಡಿ ಪಾಂಡವರನ್ನು ನೋಯಿಸಿದ್ದಾನೆ ಈಗಲೂ ಸರ್ವನಾಶವಾಗುವುದಕ್ಕೆ ಮುನ್ನ ತಡವಾಗಿಲ್ಲ ತಿದ್ದು ತಿದ್ದಬಹುದು ನೀನು ತಿದ್ದಬಹುದು ಮಹಾರಾಜ ನೀನು ತಿದ್ದಬಹುದು ಲೋಭ ಅತ್ಯಾಶೆ ನಿನ್ನನ್ನು ಪೀಡಿಸುತ್ತಿದೆ ರಾಜನು ಸಾವಿರ ಇದ್ದವನು ಬದುಕುತ್ತಾನೆ ನೂರು ಇದ್ದವನು ಬದುಕುತ್ತಾನೆ ಯಾರೇ ಆಗಲಿ ಹೇಗಾದರೂ ಜೀವನೋಪಾಯ ಕಂಡುಹಿಡಿಯುತ್ತಾರೆ ಅತ್ಯಾಸಪಟ್ಟು ಹೇರಳವಾಗಿ ಧನ ಸಂಗ್ರಹಿಸಿ ನೀನು ಮಾಡುತ್ತಿರುವುದಾದರೂ ಏನು ಪ್ರತಿಯೊಬ್ಬರ ಅಗತ್ಯಕ್ಕೂ ಲೋಕದಲ್ಲಿ ಇದೆ ಸಾಕು ಆದರೆ ಯಾರೊಬ್ಬರು ದುರಾಸೆಗೆ ಮಾತ್ರ ಎಷ್ಟು ಇದ್ದರೂ ಸಾಲದು ಇಂಥವನಿಗೆ ಮೂರು ಲೋಕದ ಸಿರಿಯೂ ಸಾಲದು ರಾಜನ್ ಮೂರು ಲೋಕದ ಸಿರಿಯೂ ಸಾಲದು ವಿವೇಕಿಯಾದವನು ದುರಾಸೆ ಪಡಬಾರದು ನನ್ನ ಮಕ್ಕಳನ್ನೂ ಪಾಂಡುವಿನ ಮಕ್ಕಳನ್ನು ನಾನು ಒಂದೇ ರೀತಿ ಭಾವಿಸುತ್ತೇನೆ ಎಂದು ನೀ ಹೇಳುತ್ತಿರುವುದು ನಿಜವಾಗಿದ್ದ ಪಕ್ಷದಲ್ಲಿ ಹಾಗೆ ಇದ್ದೂ ಕಾರ್ಯರೂಪದಲ್ಲಿ ತೋರಿಸು ಅವರಿಬ್ಬರ ವಿಷಯದಲ್ಲಿ ಸಮನಾಗಿ ವರ್ತಿಸು ನಿನಗೆ ಶುಭವಾಗುವುದನ್ನು ಹೇಳುತ್ತೇನೆ ಮಹಾರಾಜ ಕೇಳು ಅನೇಕ ಬಾರಿ ಈಗಾಗಲೇ ಹೇಳಿದ್ದೇನೆ ಕಾಮದಿಂದಾಗಲಿ ಲೋಭದಿಂದಾಗಲಿ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳಬೇಕಾದ ಸಂದರ್ಭ ಬಂದರೂ ಕೂಡ ಧರ್ಮವನ್ನು ತನ್ನ ಪಾಲಿನ ಕರ್ತವ್ಯವನ್ನು ಬಿಡಬಾರದು ಧರ್ಮವೂ ನಿತ್ಯ ಸುಖ ದುಃಖಗಳು ಅಶಾಶ್ವತ ಜೀವ ನಿತ್ಯ ಶರೀರ ಅನಿತ್ಯ ಆದದ್ದರಿಂದ ಅನಿತ್ಯವಾದದ್ದನ್ನು ಬಿಟ್ಟು ನಿತ್ಯವಾದುದರಲ್ಲಿ ಮನಸ್ಸನ್ನ ಇಡು ಎಲ್ಲರಿಗೂ ಸಂತೋಷವನ್ನ ನೀಡು ನೀನು ಸಂತೋಷವನ್ನ ಪಡು ಎಂದು ಹೇಳಿದ ವಿದುರ ಅದಕ್ಕೆ ಧೃತರಾಷ್ಟ್ರ ವಿದುರ ನೀ ಹೇಳುತ್ತಿರುವುದೆಲ್ಲ ವಾಸ್ತವ ಸರಿ ನನಗೆ ತೋರುತ್ತದೆ ನೀ ಹೇಳಿದ್ದನ್ನು ಕೇಳುವಾಗ ಅದೇ ರೀತಿ ನಡೆದುಕೊಳ್ಳಬೇಕು ಎಂದು ಅನಿಸುತ್ತದೆ ಪಾಂಡವರ ವಿಷಯದಲ್ಲಿ ನೀ ಹೇಳುವಂತೆಯೇ ನಡೆದುಕೊಳ್ಳಬೇಕೆಂದೂ ಅನಿಸುತ್ತದೆ ಆದರೆ ವಿದುರ ದುರ್ಯೋಧನನನ್ನು ನೋಡಿದ ಕೂಡಲೇ ಮನಸ್ಸು ತಿರುಗಿಬಿಡುತ್ತದೆ ಅಪ್ಪ ಅವನು ಹೇಳುವಂತೆಯೇ ಮಾಡಬೇಕೆಂದು ಅನಿಸಿಬಿಡುತ್ತದೆ ಕಣೋ ನಾ ಏನೋ ಮಾಡಲಿ ವಿದುರ ಏನೋ ಮಾಡಲಿ ಹೇಳೋ ದೈವ ಬಲವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ ವಿದುರ ದೈವವು ಹೀಗೆಯೇ ಆಗಬೇಕೆಂದು ಮಾಡಿದ್ದರೆ ಯಾರಿಂದಲೂ ಅದನ್ನು ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ ಅಲ್ಲವೇ ಪುರುಷ ಯತ್ನವೂ ನಿರರ್ಥಕವೇ ಆಗುತ್ತದೆ ಅಲ್ಲವೇ ಎಂದು ಹೇಳಿದ ಧತರಾಷ್ಟ್ರ ವಿಧುರ ಸುಮಾರು ಮೂರು ಗಂಟೆಗಳಿಗೂ ಹೆಚ್ಚು ಕಾಲ ನೀತಿ ವಚನಗಳನ್ನು ಹೇಳಿದ ಮೇಲೆ ಧೃತರಾಷ್ಟ್ರ ಮೇಲೆ ಆದ ಪರಿಣಾಮ ಇದುವೆ ತಾವು ತಪ್ಪಿ ನಡೆದು ಪರಿಣಾಮ ಕೆಟ್ಟದ್ದಾಗುವುದು ಎಂದು ಅನಿಸಿದಾಗ ದೈವದ ಮೇಲೆ ದೂರು ಹಾಕುವುದು ಬಹುಮಂದಿಯ ಸ್ವಭಾವ ಧೃತರಾಷ್ಟ್ರನೇನು ಹೊರತಲ್ಲ ತಿಳಿದು ತಿಳಿದು ಉದ್ದೇಶಪೂರ್ವಕವಾಗಿಯೇ ಮಾಡಿದ ತಪ್ಪುಗಳು ದೈವದ ಮೇಲೆ ಹಾಕುತ್ತಾನೆ ನಮ್ಮಲ್ಲಿ ಹಲವರಿಗೆ ಗುರು ಆಗಿದ್ದಾನೆ ಎಂದರೂ ತಪ್ಪಾಗದು ನಾವು ಬಹುಮಂದಿ ಧೃತರಾಷ್ಟ್ರನ ಸ್ಥಿತಿಯಲ್ಲಿ ಇರುವವರು ಸರಿ ಅನಿಸಿದ್ದನ್ನು ಮಾಡಲಾಗದೆ ತಪ್ಪು ಅನಿಸಿದ್ದನ್ನು ಬಿಡಲಾಗದೆಯೇ ಪರಿತಪಿಸುತ್ತೇವೆ ಇದುವೇ ಧೃತರಾಷ್ಟ್ರನನ್ನು ಕಾಡಿದ್ದು ನಮ್ಮಲ್ಲಿ ಹಲವರನ್ನ ಕಾಡುವುದು ಇದುವೆ ಎಲ್ಲ ಕೇಳಿದ ನಂತರ ಧೃತರಾಷ್ಟ್ರ ಅಂತಃಕರಣ ಶುದ್ಧಿಯಾಯಿತು ಎಂದುಕೊಂಡ ಪರಲೋಕದಲ್ಲಿ ಸೌಖ್ಯ ಅನುಭವಿಸಿರಬೇಕಾದ ಸಾಧನಗಳನ್ನು ಪಡೆಯಬೇಕು ಎಂದು ಪ್ರಾರ್ಥಿಸಿದ ಸನಕಾದಿ ಸಜ್ಜನರು ದಾನ ಉಭಯವೋ ಇದರೊಳು ದಿನ್ ಪರಂಗಳ ಸೌಖ್ಯ ಸಂಪದವೂ ದಾನವೆ ಸಂಸಾರ ಸಾಧನ ದಾನದಿಂ ಪಾಲನೆಯ ಫಲಕ್ಕೆ ಇನ್ನೇನನೆಂಬೆನು ಕಡೆಯೊಳಚ್ಯುತ ಪದ ವಿಫಲವೆಂದ ರಾಷ್ಟ್ರಭೂಪಾಲ ಪಾಪಕಾರ್ಯವೇ ಆಗಲಿ ಪುಣ್ಯಕರ್ಮವೇ ಆಗಲಿ ಅತ್ಯಂತ ತೀವ್ರಗತಿಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನಡೆದರೆ ಅದರ ಫಲವು ಬಹುಬೇಗನೆ ಬರದೆ ಇರದು ಮೂರು ವರ್ಷ ಹಿಡಿದೀತು ಮೂರೇ ದಿನಗಳೂ ಹಿಡಿದೀತು ಬಹುಬೇಗನೆ ಬರುತ್ತದೆ ವರುಷ ಮೂರೋಳು ಮಾಸ ಮೂರರೊಳ ಇರದೆ ಪಕ್ಷ ಬಂದರು ಹು ದಿನ ಮೂರರಲ್ಲಿ ಸಂದೇಹ ಬೇಡಿದಕ್ಕೆ ಧರೆಯೊಳು ಉತ್ಕಟ ಪುಣ್ಯ ಪಾಪೋತ್ಕರದ ಫಲವಿದು ತಪ್ಪಬಾರದು ಧಾರೆಯೋಳು ಉತ್ಕಟ ಪುಣ್ಯ ಪಾಪೋತ್ಕರದ ಫಲವಿದು ತಪ್ಪಬಾರದೂ ಮಾರು ಪಾರೋ ಕದೆಸೆಗೆ ಅವನೀಶೆಂದ ಸ್ವರ್ಗ ನರಕಗಳು ಎಂಬುದರ ಬಗೆಗೆ ತುಂಬ ಕಳವಳಗೊಂಡಿದ್ದಿರಬೇಕು ಧೃತರಾಷ್ಟ್ರ ತಾನು ಪಾಪ ಕಾರ್ಯ ಮಾಡಿದ್ದು ಮೇಲಿಂದ ಮೇಲೆ ನೆನಪಾಗಿ ಭೀತಿಗೊಂಡಿದ್ದಾನೆ ಮೇಲಿಂದ ಮೇಲೆ ಸನತ್ ಸುಜಾದರು ನರಕವು ಎಲ್ಲಿದೆ ಯಾರಿಗೆ ನರಕ ಇದೆ ಎಂದು ಹೇಳಿ ವಾತಕನು ಪತಿ ತನು ಘಾತಕನು ಮರ್ಮನು ದುರಾಢ್ಯನ ಭೀತಕನು ದೂಷಕನು ನೀತಿಹೀನನು ಜಾತಿಧಮ ಸೇತ ದೈವ್ರೋ ಹಿಬುದು ಭೂತಳುಳೇ ನರಕಾ ಜಾತಿ ಸಮತ ದೈವ್ರೋ ಹಿಂಧು ಭೂತಳುಳೆ ನರಕ ಚಿತೈ ಸಂದಿವಾ ಳದೊಳೆ ನರಕ ಚಿತ್ತೈಸು ಎನ್ನುತ್ತಿದ್ದಾನೆ ಅರ್ಥ ನರಕ ಎಲ್ಲೋ ನಾವು ತಿಳಿಯದ ಜಾಗದಲ್ಲಿ ಇದೆ ನಮಗೆ ಅಲ್ಲಿ ನಾವು ಕಷ್ಟಪಡಬೇಕಾಗುತ್ತದೆ ಅದಲ್ಲ ಇಲ್ಲ ನಾವು ಸರಿಯಾದ ಕರ್ಮಗಳನ್ನು ಮಾಡಿದರೆ ಇದುವೇ ನಮಗೆ ಸ್ವರ್ಗ ನಾವು ಮಾಡುವುದನ್ನು ಬಿಟ್ಟು ತಪ್ಪು ಮಾರ್ಗದಲ್ಲಿ ನಡೆದರೆ ಇದುವೇ ನಮಗೆ ನರಕ ಎನ್ನುತ್ತಿದ್ದಾನೆ ಬಹಳ ಮುಖ್ಯವಾದ ಮಾತುಗಳು ಎಂತ್ಯಂಥವರಿಗೆ ಇಹಲೋಕದಲ್ಲೇ ನರಕ ಇಲ್ಲೇ ಇದೆ ಪಾತಕನು ಎಂದರೆ ಪಾಪಕಾರ್ಯ ಮಾಡುವವನು ಇತರರನ್ನ ಮನನೋಯಿಸುವವನು ಧರ್ಮಕ್ಕೆ ವಿರುದ್ಧವಾದದ್ದನ್ನು ಮಾಡುವವನು ಪಾಪಿ ಪತಿತನು ಪತಿತ ಎಂದರೆ ಬಿದ್ದವನು ನೀಚ ಅಪ್ರಾಮಾಣಿಕತೆ ದ್ರೋಹ ಕಾರ್ಯ ಉದ್ಯೋಗದಲ್ಲಿ ಲಂಚ ಋಷುವತಿಗಳಿಗೆ ಬಲಿಯಾಗುವವನು ಸಜ್ಜನರನ್ನ ನಿಂದಿಸುವವನು ತನ್ನ ಮತಧರ್ಮ ಜಾತಿಧರ್ಮವನ್ನು ಬಿಟ್ಟು ಅವುಗಳನ್ನು ಪಾಲಿಸದೇ ಇರುವವನು ತನ್ನ ಜಾತಿಧರ್ಮದಲ್ಲಿನ ಧರ್ಮದಲ್ಲಿನ ಕಟ್ಟುಪಾಡುಗಳನ್ನು ಉಲ್ಲಂಘಿಸುವವನು ಪತಿತನಾಗುತ್ತಾನೆ ಅವನೇ ಪತಿತ ಕೃತ ಕೃತಜ್ಞ ಎಂದರೆ ಉಪಕಾರವನ್ನು ಮಾಡಿದವರನ್ನ ಸ್ಮರಿಸಿಕೊಳ್ಳದೆ ಅದಕ್ಕೆ ಬದಲಾಗಿ ಅವರಿಗೆ ಪ್ರತ್ಯುಪಕಾರವನ್ನು ಮಾಡದೇ ಇರುವುದು ಘಾತಕನು ಉಪಕಾರ ಮಾಡಿದವರಿಗೆ ಅಪಕಾರವನ್ನು ಮಾಡುವವನು ಘಾತಕ ರೆವಾದದ್ದನ್ನು ಹೇಳದೆ ಮುಚ್ಚಿಡುವವನು ಎ ಮಾತಿಗೂ ಬಗ್ಗದೇ ಇರುವಂಥವನು ಅಭೀತಕ ಎಂತಂದರೆ ತಾನು ತಪ್ಪು ಮಾಡಿದರೂ ಕೂಡ ಅದನ್ನು ಒಪ್ಪಿಕೊಳ್ಳದೆ ತಾನು ಮಾಡಿದ್ದು ಸರಿ ಎಂದು ಹೇಳುವಂಥವನು ಅಭೀತಕ ಊ ಪುನಃ ಮಾಡಬಾರದ್ದನ್ನು ಮಾಡಿ ಜನರ ನಿಂದೆಗೆ ಗುರಿಯಾಗುವವನು ದೂಷಕ ದುರ್ಜನೂ ದುರ್ಜನರು ಸಜ್ಜನರಿಗೆ ವಿರೋಧವಾಗಿ ಇರುವವರೆಲ್ಲ ದುರ್ಜನರು ಸಜ್ಜನರು ಸಭ್ಯರು ಸತ್ಯವಂತರು ಹೇಳುವುದನ್ನು ಕೇಳದೆ ಸುಮ್ಮನಿದ್ದರೂ ಚಿಂತೆ ಇಲ್ಲ ಆದರೆ ಅದಕ್ಕೆ ವಿರೋಧವಾದದ್ದನ್ನೇ ಮಾಡುವವನು ಅಪ್ರಯೋಜನೂ ಯಾವುದಕ್ಕೂ ಒದಗದೇ ಇರುವಂತಹ ಅಪ್ರಯೋಜಕ ಮನುಷ್ಯರು ಇದ್ದರು ಸಹ ಬಿದುರ ಹೇಳುತ್ತಾನೆ ಜೀವಗಳು ಇದ್ದಂತೆ ಎಂದು ಹೇಳುತ್ತಾನೆ ಮನುಷ್ಯನಿಗೆ ನೀತಿ ಎಂಬುದು ಬಹಳ ಮುಖ್ಯವಾದದ್ದು ನಮ್ಮ ಜೀವನವನ್ನು ನಾವು ಹಸನುಗೊಳಿಸಬೇಕಾದರೆ ನಾವು ಪಾಲಿಸಬೇಕಾದ ಅನೇಕ ನೀತಿಗಳು ಇವೆ ಹಿರಿಯರಲ್ಲಿ ತಾಯಿ ತಂದೆಯರಲ್ಲಿ ಗುರುಜನರಲ್ಲಿ ಬುಧ ವಿಶ್ವಾಸವನ್ನಿಟ್ಟು ಅವರಿಗೆ ಗೌರವ ಆದರವನ್ನು ತೋರಿಸಬೇಕು ತಾನು ಯಾರು ಎಂಥವನು ಸಮಾಜದಲ್ಲಿ ತಾನು ಎಂಥ ನೀತಿಗಳನ್ನು ಅನುಸರಿಸಬೇಕು ಎಂಬುದನ್ನ ನೆನಪಿನಲ್ಲಿ ಇಟ್ಟು ತಕ್ಕಂತೆ ನಡೆದುಕೊಳ್ಳಬೇಕು ಇಲ್ಲವಾದರೆ ಅಂಥವನು ನೀತಿ ಬಾಹಿರನಾಗುತ್ತಾನೆ ಜಾತಿ ಧರ್ಮ ಸಮೇತ ಜಾತಿ ಧರ್ಮ ನಮ್ಮ ನಮ್ಮ ಪೂರ್ವಜನ್ಮ ಸಂಸ್ಕಾರಕ್ಕೆ ಅನುಗುಣವಾಗಿ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಗುಣ ಕರ್ಮ ವಿಭಾಗಶಃ ಎಂದು ನಮ್ಮ ನಮ್ಮ ಸ್ವಭಾವ ನಮ್ಮ ನಮ್ಮ ಮನೋಭಾವ ಇವುಗಳಿಗೆ ಅನುಸಾರವಾಗಿ ಇರುವಂತಹ ಜಾತಿ ಅದು ನಮಗೆ ಧರ್ಮ ಅದರಂತೆಯೇ ನಾವು ನಡೆದುಕೊಳ್ಳಬೇಕು ಹಾಗೆ ನಡೆದುಕೊಳ್ಳದಿದ್ದರೆ ನಾವು ಜಾತಿ ಧರ್ಮವನ್ನು ಉಲ್ಲಂಘಿಸದಂತೆ ಆಗುತ್ತದೆ ಇತರರ ಧರ್ಮ ಅಥವಾ ಕರ್ತವ್ಯ ನಮಗೆ ಭಯವನ್ನು ತರುತ್ತದೆ ನಮ್ಮದೇ ಆದ ಕರ್ತವ್ಯದಲ್ಲಿ ನಮಗೆ ಒಂದು ಧೈರ್ಯ ಇರುತ್ತದೆ ಇದುವೇ ಹಾಗೆ ಹೇಳುವ ಉದ್ದೇಶ ನರಕ ಚಿತ್ತೈಸೆಂದನ ಮುನಿಬಾ ಸ್ವರ್ಗವಾಗಲಿ ನರಕವಾಗಲಿ ಬೇರೆ ಎಲ್ಲಿಯೂ ಇಲ್ಲ ಇಲ್ಲಿಯೇ ಇಹದೆಲ್ಲೇ ಇದೆ ಎಂದು ಹೇಳುವುದೇ ಈ ಮಾತಿನ ಉದ್ದೇಶ ಹೀಗಿರುವಾಗ ರಾಜನ್ ದೈವಾನುಗ್ರಹದಿಂದ ಮಾತ್ರವೇ ಲಭಿಸುವ ಈ ಮನುಷ್ಯ ದೇಹವನ್ನು ಸಾರ್ಥಕಗೊಳಿಸಬೇಕು ದೇಹಿ ದಿಖ ಧರ್ಮವದು ನಿರ್ದೇಶಕಿ ದೊರಕುಬುದೆ ದೇಹ ಬಿಡಿ ಕ ಧರ್ಮವದು ನಿರ್ದೇಶದಿ ದೊರಕುಬುದೆ ಮಾನವ ದೇ ಕೇ ಸಾಧನ ಸಕಲ ಪುರುಷಾರ್ಥ ಶೀನರಿಗೆ ಐಿ ಕಾಸ್ಕದಗತಿ ಸಂ ಮೋಹಿ ಸುದು ಶರೀರದ ನೀ ಮುನಿಬಾ ಇಹದಲ್ಲಿ ಸುಖ ಪರದಲ್ಲಿ ಗತಿ ಇವೆರಡನ್ನೂ ಕೂಡ ನಾವು ಈ ದೇಹದಿಂದಲೇ ಸಾಧಿಸಬೇಕು ಈ ಶರೀರದಲ್ಲಿಯೇ ಪರಮಾತ್ಮನು ಕುಳಿತಿದ್ದಾನೆ ಇದರ ಮೂಲಕವೇ ನಾವು ಸುಖವನ್ನ ಸೌಖ್ಯವನ್ನು ಅನುಭವಿಸಬಹುದು ಎಂಬುದು ಈ ಮಾತಿನ ಅರ್ಥ ವಿದ್ಯೆಯೇ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು ವಿದ್ಯಾವಂತನು ಲೋಕದಲ್ಲಿ ಎಲ್ಲಿ ಹೋದರೂ ಪೂಜಿಸಲ್ಪಡುತ್ತಾನೆ ರಾಜನಿಗಿಂತ ವಿದ್ವಾಂಸ ಮೇಲೂ ಎನ್ನುತ್ತಾರೆ ಸನತ್ಸು ಜಾತರು ತನ್ನ ಮನೆಯಲಿ ಮೂರ್ಖನತಿ ಸಂಪನ್ನ ಪೂಜ್ಯನೂ ಭೂಮಿ ಪಾಲನು ತನ್ನ ದೇಶದೊಳಧಿ ಕಗ್ರ ಮದಲಿ ಪ್ರಭು ಪೂಜ್ಯ ಭಿನ್ನ ಭಿ ಹೋದ ಠಾ ವಿನೋಳು ಅನ್ಯವ್ಯನಿ ಸದೇ ವಿಶ್ವದೊಳು ಸಂಪನ್ನ ಪೂಜಾ ಪಾತ್ರರೈ ವಿವಾಂಸರು ವಿಶ್ವದೊಳು ಸಂಪನ್ನ ಪೂಜಾ ಪಾತ್ರರೈ ವಿದ್ವಾಂಸರುಗಳೆಂದ ರಾಜನ್ ಮೂರ್ಖನಾದವನು ತನ್ನ ಮನೆಯಲ್ಲಿ ಸಂಪನ್ನ ರಾಜನು ತನ್ನ ದೇಶದಲ್ಲಿ ಪೂಜ್ಯ ವಿದ್ವಾಂಸ ಎಲ್ಲೆಲ್ಲೂ ಪೂಜ್ಯ ಮಹಾರಾಜ ತನ್ನ ಪಾಲಿನ ಕರ್ತವ್ಯವನ್ನು ಧರ್ಮವನ್ನ ನಿಷ್ಠೆಯಿಂದ ಪಾಲಿಸಬೇಕು ಸುಜನರೊಂದಿಗೆ ಸೇರಬೇಕು ಪರರಿಗೆ ಪೀಡೆ ಎಂಬುದನ್ನು ಮಾಡಬಾರದು ತ್ರಿಕರಣ ಶುದ್ಧಿಯಿಂದ ಕೆಲಸವನ್ನ ಮಾಡಬೇಕು ರಾಜನು ಮಾಡುವುದು ಧರ್ಮವನು ಮಾಡುವುದು ಧರ್ಮವನು ಪರಪೀಡುಧ ಮಾಡಲಾಗದು ಕರಣಮೂರೊಳದ ಆಡಲಾಗದುರ್ಜನರ ಕೂಡ ಸೇರಬಾರದು ಸರಿಯಾದ ಮಾರ್ಗದಲ್ಲಿಯೇ ನೋಡಿ ನಡೆಯಬೇಕು ರಾಜನು ದಸ್ಯು ಜನವನು ಕೂಡಲಾಗದಿದೆಂಬ ಮಾರ್ಗವನೋಡಿ ನಡೆವದು ತನಗೆ ಪರಮ ಸ್ವಾರ್ಥಕರವೆಲ್ಲ ಮಹಾರಾಜ ಲೋಕವೇ ಧರ್ಮದ ಮೇಲೆ ನಿಂತಿದೆ ಧರ್ಮ ಧರ್ಮಪರಾಯಣನನ್ನ ಎಂದರೆ ತನ್ನ ಕರ್ತವ್ಯವನ್ನ ತಾನು ನಿಷ್ಠೆಯಿಂದ ಮಾಡಿದರೆ ಅಂಥವನನ್ನು ಮಾತ್ರವೇ ಧರ್ಮವು ಪರೆಯುತ್ತದೆ ಧರ್ಮದಾಧಾರದಲ್ಲಿ ಹುದು ಜಗ ಧರ್ಮದಾಧಾರದಲ್ಲಿ ಹುದು ಜಗ ಧರ್ಮವೇನೂ ಕೂದು ಜನ್ಮಾಂತರದ ಪಾದಗವಾ ಹಿಂದಿನ ಅನೇಕ ಜನ್ಮಗಳಲ್ಲಿ ನಾವು ಮಾಡಿದ ಪಾಪಗಳನ್ನು ಸಹ ಧರ್ಮವನ್ನ ಪರಿಪಾಲಿಸಿದರೆ ತೊಳೆದು ಹಾಕುತ್ತದೆ ಧರ್ಮವೇ ಎಲ್ಲಕ್ಕಿಂತ ಗೌರವಾರ್ಹ ಪರಮಪದಕ್ಕೆ ಒಯ್ಯುವುದು ಧರ್ಮವೇ ಧರ್ಮವೇ ಸರ್ವ ಪ್ರತಿಷ್ಠಿತ ಧರ್ಮವೆಂಬುದು ಪರಮ ಪದವೂ ಧರ್ಮ ವೇಸ್ರತಿಷ್ಠಿತ ಧರ್ಮವೆಂಬುಧು ಪರಮ ಪದವು ಅಧರ್ಮವನು ಬಿಟ್ಟಿಹುದು ಬದು ಕಲ್ಲ ಧರ್ಮವನು ಬಿಟ್ಟಿಹುದು ಬದುಕಲ್ಲ ಅರಸ ತಪಸ್ಸು ತಪಸ್ಸು ಪರಿಶುದ್ಧವಾಗಿರಲು ಏನು ಮಾಡಬೇಕು ಎಂದು ಧೃತರಾಷ್ಟ್ರ ಕೇಳುತ್ತಾನೆ ತಪಸ್ಸಿಗೆ ಧರ್ಮವೇ ಮೊದಲಾದ ಹನ್ನೆರಡು ಗುಣಗಳು ಪೋಷಕವಾಗಿ ಇರುತ್ತವೆ ಎನ್ನುತ್ತಾರೆ ಸನಸ್ಸು ಜಾತರು ಕಾಮಕ್ರೋಧಾದಿಗಳು ತಪಸ್ಸಿಗೆ ಬಾಧಕ ಎಂದು ಹೇಳಿ ಲೋಭ ಮೋಹ ದುರಾಸೆ ಅತೃಪ್ತಿ ದಯಾಗುಣ ಇಲ್ಲದೇ ಇರುವುದು ಅಸೂಯೆ ಗರ್ವ ದುಃಖ ಜುಗುಪ್ಸೆ ಇವೆಲ್ಲ ಬಾಧಕ ಇವನ್ನ ಕೈಬಿಡಲೇಬೇಕು ಎನ್ನುತ್ತಾರೆ ಇವೆಲ್ಲಕ್ಕಿಂತ ಲೋಭವು ಅತ್ಯಂತ ಭೀಕರವಾದದ್ದು ಎಂದು ಹೇಳಿ ಪ್ರಾಣವೇ ಹೋಗುವ ಸಂದರ್ಭ ಬಂದರೂ ಹಣವನ್ನು ಕೈಬಿಡದಂತಹ ಕಡುಲೋಭಿಯನ್ನ ಭೋಗವೇ ಸರ್ವಸ್ವ ಎಂದು ಇರುವವನನ್ನು ದುರಹಂಕಾರಿಯನ್ನು ದಾನ ಮಾಡಿ ಆಮೇಲೆ ಅಯ್ಯೋ ಅಯ್ಯೋ ಕೊಟ್ಟೆನಲ್ಲ ಎಂದು ಪಶ್ಚಾತ್ತಾಪ ಪಡುವನನ್ನ ಅನ್ಯಾಯವಾಗಿ ಹೆಚ್ಚು ಹಣ ಕಿತ್ತುಕೊಳ್ಳುವವನನ್ನ ಇತರರ ಕಷ್ಟ ಸಂಕಟ ನೋಡಿ ಹಿಕ್ಕುವವನನ್ನ ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ ಹೆಂಡತಿಯನ್ನ ದ್ವೇಷಿಸುವವನನ್ನ ಈ ಏಳು ಮಂದಿಗಳನ್ನು ಕ್ರೂರಿಗಳು ಎನ್ನಲಾಗಿದೆ ಮಹಾರಾಜ ಧರ್ಮ ಸತ್ಯ ತಪಸ್ಸು ಇಂದ್ರಿಯ ಇತರರ ಮೇಲ್ಮೆಯನ್ನು ಕಂಡು ಸಂತಸಪಡುವುದು, ತಾಳ್ಮೆ ಲಜ್ಜೆ ಇತರರನ್ನು ದ್ವೇಷಿಸದೇ ಇರುವುದು ಯಜ್ಞ ದಾನ ಧೈರ್ಯ ಶಾಸ್ತ್ರಗ್ರಂಥಗಳನ್ನು ಕೇಳುವುದು ಇವೆಲ್ಲವನ್ನೂ ಬ್ರಾಹ್ಮಣನಾದವನು ಮಾಡಲೇಬೇಕು ಪಾಲಿಸಲೇಬೇಕು ಇವುಗಳೆಲ್ಲವನ್ನೂ ಪಾಲಿಸಲಾಗದೆ ಎರಡನ್ನೋ ಕನಿಷ್ಠ ಒಂದನ್ನೋ ಪಾಲಿಸಿದರೂ ಸಾಕು ಉತ್ತಮ ಭಾಗ್ಯಶಾಲಿ ಆಗುತ್ತಾನೆ ಮಹಾರಾಜ ಸತ್ಯದ ಆಧಾರದ ಮೇಲೆಯೇ ಈ ಧರಣಿ ನಿಂತಿದೆ ಸತ್ಯದಲ್ಲಿಯೇ ನೀನು ರತನಾಗಿರು ಸತ್ಯವೇ ಎಲ್ಲಕ್ಕಿಂತ ಹಿರಿದಾದ ಆಸ್ತಿ ಸತ್ಯದ ಆಧಾರದ ಮೇಲೆಯೇ ಎಲ್ಲವೂ ನಿಂತಿದೆ ಪುರುಷರಲ್ಲಿ ಶ್ರೇಷ್ಠನಾದವನ ಲಕ್ಷಣವನ್ನ ನಾನು ಈಗ ಹೇಳುತ್ತೇನೆ ಕೇಳು ಮಹಾರಾಜ ಸಭೆಯಲ್ಲಿ ಚತುರನಾಗಿರುವವನು ಪಟುತ್ವದಿಂದ ವಾಗ್ವಾದ ಮಾಡುತ್ತಿರುವಾಗ ತಾನು ಮಾತನಾಡದೆ ಮೂಗನಂತೆ ಇರುತ್ತಾನೆ ಬೇರೆಯವರು ಖಾರವಾದ ಹರಿತವಾದ ಮಾತನಾಡಿದರೆ ತಾನು ಕಿವುಡನಾಗಿ ಬಿಡುತ್ತಾನೆ ಪರರ ಪಟುತನ ಪರವಚನ ಮೂಗರವೊಳಿಹ ಪರವಚನದುಕಟೊರೆಗೆ ಬಧಿರತ್ವನು ಪರಗುಡ ದೋಷ ದರುಶನ ಬು ದೊರಕಿದೊಡೆ ಪುರುಷನಾವವನು ಅವನು ಸಾಕ್ಷಾತ್ ಪರಮ ಪುರುಷೋತ್ತಮನಲೆ ಅವನು ಸಾಕ್ಷಾತ್ಪಮ ಪುರುಷನಲೆ ಭೂಪಾನ ಕೇಳ ಪರರ ಗುಣದೋಷಗಳನ್ನು ಕಾಣಬೇಕು ಎಂಬ ಸನ್ನಿವೇಶ ಬಂದರೆ ಹುಟ್ಟುಕುರುಡನಾಗಿ ಬಿಡುತ್ತಾನೆ ಹೀಗೆ ರಾಜನು ಬೇರೆ ಬೇರೆ ಸಂದರ್ಭಗಳಲ್ಲಿ ಸ್ಥಿತಪ್ರಜ್ಞನಂತೆ ನಡೆದುಕೊಳ್ಳುವವನೇ ಮಹಾಪುರುಷ ಎನ್ನಿಸಿಕೊಳ್ಳುತ್ತಾನೆ ಯಾವ ರಾಜನು ಸುಖವಾಗಿ ಇರಬೇಕೆಂದು ಬಯಸುತ್ತಾನೆಯೋ ಅಂಥವನು ಇಷ್ಟರಾದವರಿಗೆ ತೃಪ್ತಿಯನ್ನು ಉಂಟು ಮಾಡಬೇಕು ಗೌರವಾನ್ವಿತರಿಗೆ ಗೌರವವನ್ನು ಮಾಡಬೇಕು ಧರ್ಮ ಮಾರ್ಗವನ್ನು ಅನುಸರಿಸಿ ರಾಜ್ಯಭಾರ ಮಾಡಬೇಕು ಇಷ್ಟಣ ಮಾಡಿ ಮಾಡಿ ವಿಶಿಷ್ಟ ಪೂಜಾ ಪಾತ್ರರನ್ನು ಸಂತುಷ್ಟಿ ಬಡಿಸಿ ಸಧರ್ಮದಲ್ಲಿ ರಾಜ್ಯವನ್ನು ರಕ್ಷಿಸುದವರ ಕೊಂಡವರ ಮತ್ತೊಡಬಟ್ಟವರನ್ನು ಅನುಯಾತ್ಮಜರನೊಳಗಿಟ್ಟುಕೊಂಡಿಗುವುದು ಉಚಿತೆಂದ ಬಂಧುಗಳನ್ನೂ ಇಷ್ಟಮಿತ್ರರನ್ನು ಪ್ರೀತಿಯಿಂದ ನೋಡಿಕೊಂಡು ಉಚಿತವಾಗಿ ಗೌರವಿಸಬೇಕು ಅವರನ್ನ ರಾಜನ್ ರಾಜನಾದವನಿಗೆ ಕೊಟ್ಟ ಮಾತಿನಂತೆ ನಡೆಯುವುದು ಅತ್ಯಗತ್ಯವಾದದ್ದು ಸಮಯಕ್ಕೆ ಒದಗಿದ ಆಪ್ತರನ್ನ ಎಂದೂ ಮರೆಯಬಾರದು ನುಡಿದುದನು ಪೂರೈಸಿ ಕಾಲದ ಕಡೆಯ ಕಾಣಿಸಿ ಹೋಹವರ ಬೀಳ್ಕೊಡುತ್ತ ಹಳೆಯರನು ಆಪ್ತರನು ಮನು ಹಿಡಿದು ಸೇವೆಯ ಮಾಡುವವರನ್ನು ಬಿಡದೆ ಚಿತ್ತಾಮ ಸಮಾಜಕ್ಕೆ ಆಡಳಿತಕ್ಕೆ ಅರಸುಗಳಿಗೆ ಕಾಲಕಾಲಕ್ಕೆ ಕೈಲಾದ ಸೇವೆ ಮಾಡುವವರ ಸೇವೆಯನ್ನ ಗಮನಕ್ಕೆ ತಂದುಕೊಂಡು ಸೂಕ್ತ ರೀತಿಯಲ್ಲಿ ಗೌರವಿಸಿ ಮನ್ನಣೆ ನೀಡಬೇಕಾದು ಅತ್ಯವಶ್ಯಕ ದೊರೆಯೆ ರಾಜನು ನೀತಿವಂತನಾಗಿ ರಾಜ್ಯಭಾರ ಮಾಡಬೇಕು ಕಂಡೆಯ ಹಾಗಿಲ್ಲದೆ ಪ್ರಜೆಗಳ ಶೋಷಣೆ ಮಾಡಿ ದಾನ ಧರ್ಮಾದಿಗಳನ್ನು ಮಾಡದೆ ದೇವರೂ ದೈವಾಂಶ ಸಂಭೂತರು ಎಂದು ನೋಡದೆ ಸಣ್ಣ ಪುಟ್ಟ ದೋಷಗಳಿಗೆ ಕ್ರೂರ ದಂಡ ವಿಧಿಸಿ ನಿಷ್ಕರುಣಿಯಾಗಿರುವುದು ಅನೀತಿಕರ ಇಂಥವರು ನರಕಭಾಜನರಾಗುತ್ತಾರೆ ದನ ಧರ್ಮವನುಳಿದು ದೇವಬ್ರಾಹ್ಮನ್ನದೆ ಕಂಡವರದೆಳೆದು ಗಳಿಗೆ ಸಂಖ್ಯೆಗೆ ದಂಡ ದೋಷವ ಕೊಳುತ ಕಡೆಯಲಧೋ ಗತಿಗೊಳಗಿಳಿದು ಹೋ ಜೀವಾತ್ಮ ಪರಮಾತ್ಮರ ನಡುವೆ ಇರುವ ಭೇದವನ್ನ ಯೋಚಿಸದೆ ವೇದಾಂತ ತತ್ವವು ಯಾವ ಸ್ವರೂಪದ್ದು ಎಂದು ಸಹ ತಿಳಿಯದೆ ನಾನು ದಾಸಾ ನಾನು ದಾಸಾ ಎಂದು ಹೇಳುತ್ತಾ ನಾನೇ ಬುದ್ಧಿವಂತ ಪ್ರಾಜ್ಞಾ ಎಂದುಕೊಂಡು ಮೆರೆಯುವವರ ಜತೆ ಸೇರಿ ಮಾಯಾವಿಲಾಸದ ನೆಲೆಯನ್ನು ನೋಡದೆ ಕಣ್ಣು ಮುಚ್ಚಿಕೊಂಡಿರುವುದು ನಿಜಕ್ಕೂ ವೇದಭಾವ ರಾಜಕ್ಕೂ ಭೇದ ಭಾವ ಜೀವ ಪರಮನ ಭೇದವನು ಸಂಭವಿ ಜೀವ ಪರಮನ ಭೇದವನು ಸಂಭವಿ ಸದೇ ವೇದಾಂತ ಶ್ರೀಮುಖವೆಂತರಿಯದೇ ದೋ ಕೇನು ತೋದರ ಸಂಬಾನು ಲಿದು ಮಾಯಾವಿಲಾಸದ ನೆಲೆಯೋ ಸಾಬೂತಿಹುದೇ ಥಿತ್ತೀಜನಾ ಮುನಿಬ ಉತ್ತಮೋತ್ತಮ ಸಿದ್ಧಿಯನ್ನ ಪಡೆಯಲು ಇಚ್ಛಿಸುವವರು ಸಜ್ಜನರ ಸುಸಂಸ್ಕೃತರ ಉತ್ತಮರ ಸಂಘವನ್ನು ಮಾಡಬೇಕು ರಾಜನು ಉತ್ತಮರ ಸಂಗದೊಳಗೋ ಲಾಡುತ್ತ ಉತ್ತಮರ ಸಂಗದೊಳಗೋ ಲಾಡುತ್ತ ದೂ ವಿಷಯಗಳನ್ನು ಮುರಿಯೊತ್ತಿ ಸಕಲ ಚರ ಚರದ ದುತನ ಗೆಂಬ ಕಾಣಿಕೆ ಉತ್ತರೋತ್ತರ ಸಿದ್ಧೀ ಚಿತ್ತೈ ಚಂದನಾ ಮುನಿವಾ ಮಹಾರಾಜ ದುರ್ವಿಷಯಗಳಲ್ಲಿ ತೊಡಗದಂತೆ ಮನಸ್ಸನ್ನ ಬಿಗಿಹಿಡಿಯಬೇಕು ಇತರರ ಸುಖ ದುಃಖ ತನ್ನದು ಎಂದು ಭಾವಿಸಿ ಅವರೊಂದಿಗೆ ಪಾಲ್ಗೊಳ್ಳಬೇಕು ಇತರರಿಗೆ ದುಃಖದಾಯಕವಾದದ್ದನ್ನ ಮಾಡಕೂಡದು ಇಂಥವರೇ ಉತ್ತಮರೂ ಎನ್ನಿಸಿಕೊಳ್ಳುತ್ತಾರೆ ವೇದಾಧ್ಯಯನ ಸಂಪನ್ನರೂ ಆಚಾರವಂತರೂ ಆದ ಬ್ರಾಹ್ಮಣರನ್ನ ರಾಜನು ಅವಮಾನಗೊಳಿಸಿ ಪರರಹಿತದಲ್ಲೇ ಆಸಕ್ತರಾಗಿರುವ ಪುರೋಹಿತ ವರ್ಗದವರನ್ನ ಹೀಗಳೆದು ಧರ್ಮವನ್ನು ಪರಿಪಾಲಿಸಿ ತತ್ಫಲದಿಂದ ಸ್ವರ್ಗಕ್ಕೆ ಹೋದರೆ ಅಲ್ಲಿಯೂ ಸಹ ಅಂಥವರು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸದೆ ಇರುವುದಿಲ್ಲ ಅವರು ಪೊಡವಿಯೊಳಗೆ ಪುರು ಹಿತರ ನವಗಡಿಸಿ ಪೊಡವಿಯೊಳಗೆ ಪುರು ಹಿತರ ನವಗಡಿಸಿ ಧರ್ಮದ ಬಲದಿ ಕಕ್ಕೆ ನಡೆವ ರಾಯರ ಹೊಯಿ ಅಧೋದಿ ಕೆಡಿಸುವರು ರಾಷ್ಟ್ರವನು ಕೆಡಿಸುವರು ರಾಷ್ಟ್ರವನು ಕ್ಷತ್ರವತಡೆ ಗಡಿ ಸಿ ಚತುರಂಗ ಬಲವನು ಹೋಡಿ ಹೋಡಿ ಅಟು ಇಂಥ ರಾಜರು ರಾಷ್ಟ್ರವನ್ನ ಕೆಡಿಸುತ್ತಾರೆ ಆಳ್ವಿಕೆಗೆ ಅಗತ್ಯವಾದ ದೇಶದ ಚತುರಂಗ ಬಲವನ್ನ ಅನೀತಿ ಮಾರ್ಗಕ್ಕೆ ಒಯ್ಯುತ್ತಾರೆ ಮಹಾರಾಜ ಜೀವನವು ಸಾರ್ಥಕವಾಗಬೇಕು ಕೀರ್ತಿವಂತನಾಗಬೇಕು ತಾನು ಎಂದು ಬಯಸುವ ರಾಜ ತನಗಿಂತ ಹಿಂದೆ ಇದ್ದ ರಾಜರು ಹೇಗೆ ಕೀರ್ತಿ ಗಳಿಸಿದರು ಎಂಬುದನ್ನು ತಿಳಿದು ಅವರಂತೆಯೇ ನಡೆದುಕೊಳ್ಳಬೇಕು ಆದರ್ಶ ರಾಜರು ಎನಿಸಿಕೊಂಡು ಅಮರರಾಗಿರುವವರ ಪೈಕಿ ಬಲಿಯ ರಾಜ್ಯ ವಿಭೀಷಣಿಷಣನ ಸಿರಿ ಜಲ ನಿಧಿಯ ಗಂಭೀರ ಹನುಮಾನುಬಲ ಪಾರ್ಥನ ಕೇಳ ಯುಧಿಷ್ಠ ಸೈರಣ ಅಳವಡುವ ಬದುಕು ಅದು ವಿಖ್ಯಾತಿ ಕೇಳೆಂದ್ರ ರಾಜ್ಯಭಾರಕ್ರಮದಲ್ಲಿ ಬಲಿಚಕ್ರವರ್ತಿ ಸಿರಿವಂತಿಕೆಯಲ್ಲಿ ವಿಭೀಷಣ ಗಾಂಭೀರ್ಯದಲ್ಲಿ ಸಮುದ್ರ ರಾಜ ಬಲ ಪರಾಕ್ರಮದಲ್ಲಿ ಬಾಣಾಸುರ ಭುಜಬಲದಲ್ಲಿ ಮಾರುತಿ ವೀರಪ್ರತಾಪದಲ್ಲಿ ರಘುಕುಲ ತಿಲಕರಾದ ಶ್ರೀರಾಮಚಂದ್ರ ತ್ಯಾಗ ದಾನದಲ್ಲಿ ದಧಿಚಿ ಮಹರ್ಷಿ ಮಿತ್ರತ್ವದಲ್ಲಿ ಪಾರ್ಥನ ಗೆಳೆತನ ಸೈರಣೆಯಲ್ಲಿ ಯುಧಿಷ್ಠಿರ ಭೂಪಾಲ ಇವನ್ನೆಲ್ಲ ಅಳವಡಿಸಿಕೊಳ್ಳಬೇಕಾದು ಅಗತ್ಯ ಮಹಾರಾಜ ಸದ್ಗೃಹಿಣಿ ಎನಿಸಿಕೊಂಡು ಬಾಳಬೇಕಾದ ಗೃಹಿಣಿಯಾದವಳು ಮಾಡಬೇಕಾದದ್ದು ಇವು ಇರು ಲುಹ ಗಲಾನ ಪತಿ ಪರಿಚರ್ಯವನು ಮಾಡುತ್ತ ಪರಪುರುಷರನ್ನು ನೆನೆಯ ದೇ ಹಲವು ಸಂಗಿ ಇರುತ ಹಲವು ಸಂತತಿಗಳಿಗೆ ತಾಯಾಗಿರುತ್ತ ದೇವ್ರಾಹ್ಮರನು ತಾಮಿರುತ ಸತ್ಕರಿಸುತ್ತ ಅಂತಪುರ ದಸೆಯೇ ಗೃಹಸ್ಥಯನಿಸುವಳು ಅರಸಕೇಲೆಂದ ಸಹಧರ್ಮಿಣಿಯಾದವಳು ರಾಜನ್ ಸಂತತವು ಪತಿ ಸೇವೆಯಲ್ಲಿ ತೊಡಗಿರಬೇಕು ಪತಿಯ ಇಂಗಿತವನ್ನ ಅರಿತು ನಡೆದುಕೊಂಡು ಪತಿ ತನ್ನ ವಶದಲ್ಲಿ ಇರುವಂತೆ ಮಾಡಿಕೊಳ್ಳಬೇಕು ತನ್ನ ಮನಸ್ಸು ಪರಪುರುಷರಲ್ಲಿ ಹೋಗದಂತೆ ತಡೆ ಹಿಡಿದಿರಬೇಕು ಸುಪುತ್ರ ಪುತ್ರಿಯರಿಗೆ ತಾಯಿಯಾಗಿ ಅವರ ಲಾಲನೆ ಪಾಲನೆಯನ್ನು ಮಾಡಬೇಕು ದೇವಬ್ರಾಹ್ಮಣರನ್ನು ಸತ್ಕರಿಸಿ ಅವರ ಆಶೀರ್ವಾದಗಳಿಗೆ ಪಾತ್ರರಾಗಬೇಕು ಅಂತಃಪುರದಲ್ಲೇ ಇದ್ದುಕೊಂಡು ಕಾರ್ಯನಿರ್ವಹಣೆಯಲ್ಲಿ ಇರಬೇಕು ಹೀಗೆ ಮಾಡದೆ ರಾಜನ್ ಮಡದಿಯಾದವಳು ಅಡಿಗಡಿಗೆ ಮನೆ ಬಿಟ್ಟು ಕಂಡ ಕಂಡವರ ಹೋಗುತ್ತಾ ತಮ್ಮ ಕುಟುಂಬದಲ್ಲಿ ನಡೆಯುವ ಆಗು ಹೋಗುಗಳನ್ನು ಅಲ್ಲಿ ಹೇಳುತ್ತಿಜ ನಿ ಮನೆ ಮನೆ ವಾರ್ತೆಯನ್ನದೇ ಬೀದಿ ಗಲಗವನ್ನು ಒಡರಿಚುವ ಪತಿಯೊಬ್ಬನು ತೆಂದು ಎಡಹಿ ಕಾಣದ ದಿಟ್ಟೆ ಹತ್ತನು ಹಡೆದೊಡೆಯು ಉತ್ತಮ ಪುರುಷರುಗಳೆಂದ ತಾನು ಗೃಹಿಣಿ ತನಗೊಬ್ಬ ಪತಿಯಿದ್ದಾನೆ ಎಂದು ಸಹ ಲೆಕ್ಕಿಸದೆ ಸ್ವೈರವಾಗಿ ವರ್ತಿಸುವವಳು ಹೆಂಡತಿಯನ್ನಿಸಿಕೊಳ್ಳುವುದಿಲ್ಲ ಹತ್ತು ಮಕ್ಕಳನ್ನು ಹಡೆದ ತಾಯಿಯಾದರೂ ಅಂಥವಳನ್ನು ಬಿಡುವುದು ಉತ್ತಮ ರಾಜನು ಮಹಾರಾಜ ಸಭ್ಯ ಎನಿಸಿಕೊಳ್ಳುವ ರಾಜ ಅನುಸರಿಸಲೇಬೇಕಾದ ವಿಷಯಗಳಲ್ಲಿ ಇವು ಮುಖ್ಯಪಾದವು ಹಿರಿಯರಲ್ಲಿ ಬಲಿ ಪಾ ದರು ಗೋಬಾಲಿ ತೀರ್ಥದಲ್ಲಿ ಮಂತ್ರದ ಪರಮ ಸೇವೆ ಧರಣೀ ಸೂರಾರೋಳಂಚಿಕೆ ಹಿರಿ ಬೇಕು ಎಂದನಾ ಮುನಿಪ ಗುರುಜನರಲ್ಲಿ ತಾಯಿ ತಂದೆಯರಲ್ಲಿ ಗೌರವವಿಟ್ಟು ಸೇವೆ ಮಾಡಬೇಕು ದೈವದಲ್ಲಿ ನಂಬಿಕೆ ಇಟ್ಟು ಆರಾಧಿಸಬೇಕು ಪಾಪ ಕಾರ್ಯವನ್ನು ಆಚರಿಸಲು ಹಿಂಜರಿಯಬೇಕು ತಾಯಿಯೋಪಾದಿಯಲ್ಲಿ ನಮಗೆ ಹಾಲು ಕೊಟ್ಟು ಪೋಷಿಸುವ ಯಜ್ಞಯಾಗಾದಿಗಳಿಗೆ ಮುಖ್ಯವಾಗಿ ಬೇಕಾಗುವ ತುಪ್ಪಕ್ಕೆ ಹಾಲು ಕೊಡುವ ಗೋವುಗಳ ಸಂರಕ್ಷಣೆ ಋಷಿ ಮುನಿಗಳು ಸಾಧುಸಂತರು ಓಡಾಡಿ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರುವುದು ತಮಗೆ ಉಪಕರಿಸಿ ಒತ್ತಾಸೆ ನೀಡುವವರ ಉಪಕಾರವನ್ನು ಸದಾ ಸ್ಮರಿಸಿ ಪ್ರತ್ಯುಪಕಾರ ಮಾಡಲು ಮರೆಯದೇ ಇರುವುದು ಅಧ್ಯಯನಶೀಲರಾಗಿ ಅಧ್ಯಾಪನದಲ್ಲಿ ತೊಡಗುವ ಬ್ರಾಹ್ಮಣರ ವಿಷಯದಲ್ಲಿ ಗೌರವವಾಗಿ ನಡೆದುಕೊಳ್ಳುವುದು ಇವೆಲ್ಲ ತಪ್ಪದೇ ಆಚರಿಸಲೇಬೇಕಾದಂಥವು ಅರಸ ಮಹಾರಾಜ ತನ್ನ ಸಕಲ ವಿಧ ಐಶ್ವರ್ಯವು ನಾಶವಾಗದೇ ಇರಬೇಕು ಎಂಬುದು ಅವನ ಇಚ್ಛೆಯಾಗಿದ್ದ ಪಕ್ಷದಲ್ಲಿ ತನ್ನ ಶ್ರೇಯಸ್ಸಿಗೆ ಕೆಲಸ ಮಾಡುವವರು ಹೇಗಿರಬೇಕು ಎಂಬ ಬಗೆಗೆ ಎಚ್ಚರಿಕೆ ವಹಿಸಿ ಯೋಗ್ಯತಾಂಶ ಇಲ್ಲದವರನ್ನ ನೇಮಿಸಿಕೊಳ್ಳಬಾರದು ರಾಜನ್ ವಿತಪರನಲ್ ಲ ಪುರೋಹಿತನೇತಕ್ಕೆ ನೀತಿವಿದ ಲದ ಕುಮಂತ್ ಕಾತರಿಸಿ ಸಮಣಕ ಭಯ ಭೀತನಕ ಭೂ ಭುಜನ ದಸಿಂ ಬೀತು ಹೋಗದ ಸಕಲ ಸಂಪದೂ ಸಮರಾ ಗಣಕ ಭಯ ಭೀತನ ಭೂ ನೀತಿ ಬಾಹಿರನಾದ ಮಂತ್ರಿ ವಿನಯಶೀಲನ ಅಲ್ಲದ ಪುರೋಹಿತ ಸಂಗ್ರಾಮಕ್ಕೆ ಹಿಂಜರಿಯುವ ದಂಡನಾಯಕ ಇಂಥವರು ಇದ್ದರೆ ಅರಸನ ಅಭ್ಯುದಯಕ್ಕೆ ಅವಕಾಶವೇ ಇಲ್ಲದಂತೆ ಆಗುತ್ತದೆ ರಾಜನು ಧರ್ಮ ಯಾವುದು ಅಧರ್ಮ ಯಾವುದು ವಿಹಿತ ಅವಿಹಿತ ಕರ್ತವ್ಯ ಯಾವುದು ರಾಜತಂತ್ರದ ಮರ್ಮ ಯಾವುದು ಇವನ್ನೆಲ್ಲ ತಿಳಿದಿರಬೇಕಾದು ರಾಜನ ಕರ್ತವ್ಯ ರಾಜನೀತಿಯು ಧರ್ಮವನ್ನ ಆಧರಿಸಿಯೇ ಇರಬೇಕು ಎಂಬುದು ಅತಿ ಮುಖ್ಯ ಮೇನು ಧರ್ಮವಾಬೇನು ಧರ್ಮವೇನು ರಾಜಮಂತ್ರದ ಧರ್ಮವಾವುದು ಮಾರ್ಗವಾವುದು ಅರ್ಗವೆಂದೇನು ಕರ್ಮವೂ ವಿಧಿ ವಿಹಿತ ದುಷ್ಕರ್ಮವಾವುದು ಕರ್ವಾವುದು ದುಷ್ಕರ್ಮವದೆಂಬ ಭೇದವ ನಿಮ್ಮಿಸೆಂದು ಭಿನ್ನಹವಾಡಿದನು ಭೂಬಾ. ಮಹಾರಾಜ ಕೆಲಸ ಕಾರ್ಯಗಳಲ್ಲಿ ತೊಡಗುವ ರಾಜನು ವೇದವಿಹಿತ ಕರ್ಮಗಳನ್ನೇ ಕೈಕೊಳ್ಳಬೇಕೇ ವಿನ ಶಾಸ್ತ್ರ ನಿಷಿದ್ಧ ಕಾರ್ಯಗಳಲ್ಲಿ ಕೈ ಹಾಕಲೇ ಕೂಡ ಹೀಗೆ ಮಾಡದೇ ಇದ್ದರೆ ಧರ್ಮವನ್ನ ಅತಿಕ್ರಮಿಸದಂತೆ ಆಗಿ ಧರ್ಮವು ಅಂಥವನನ್ನು ಪೊರೆಯುವುದಿಲ್ಲ ಕೈ ಹಿಡಿದ ಧರ್ಮಪತ್ನಿಯು ಇಹ ಪರದ ಸದ್ಗತಿಗೆ ಕಾರಣಲಾಗುತ್ತಾಳೆ ರಾಜನು ಆದ್ದರಿಂದ ಆಕೆಯನ್ನು ಗೌರವದಿಂದ ಕಾಣಬೇಕು ಸಮೃದ್ಧಿ ಕವಾ ಪತಿ ಗು ಸತಿ ಸಹಿತ ವಿರಚಿ ಸಿದ ಧರ್ಮಸ್ಥಿತಿ ಸಮೃದ್ಧಿ ಕವಾಬುಧು ತನ್ನ ಸ್ವಾತಂತ್ರ್ಯ ಮಾಡಿದು ಅತಿಶಯ ವನೈದ ಭೂಪಿಯೇಳು ಇಹ ಪರದ ಗತಿ ನಿಜ ಸತಿ ಫಲಿಸುಬು ದುಃಎ ಧೃತರಾಷ್ಟ್ರಭೂಪಾಲ ಅಗ್ನಿಸಾಕ್ಷಿಯಾಗಿ ವಿವಾಹ ಮಾಡಿಕೊಂಡ ಸತಿಯೊಂದಿಗೆ ಪತಿಯು ತನ್ನ ಕರ್ತವ್ಯದಲ್ಲಿ ಅಂದರೆ ಧರ್ಮದಲ್ಲಿ ತನ್ನ ಆರ್ಥಿಕ ವ್ಯವಹಾರದಲ್ಲಿ ಮತ್ತು ತನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವುದರಲ್ಲಿ ಸಮಾಲೋಚಿಸಿ ನಡೆಸುವ ಕಾರ್ಯಗಳು ಹೆಚ್ಚು ಫಲಕಾರಿಯಾಗುತ್ತವೆ ರಾಜನಾದವನು ಪರಿಪೂರ್ಣ ಈ ಮೂರು ಅತ್ಯಗತ್ಯ ಮಹಾರಾಜ ಅತ್ಯಗತ್ಯ ಮಾರ್ಗಮೂರಾಗಿರು ತಿ ಸಂಪೂರ್ಣ ಧನ ಗುರು ಪರಿಚರೀಯ ಪರಿವರ್ತನೆಗಳೆಂಬಿನೀತ ನತಿಗಳೆದು ತಿರುಗಿ ಬೊಡೆ ಕಲೆಗಳನು ಕಲೆಗಳನ್ನು ಸಂಭರಿಸುವ ನರೋತ್ತಮರಿಗೆ ಅವನೀಪಾಲಕ ಅಂಥ ಮಹಾರಾಜ ಸಿರಿವಂತನಾಗಿರಬೇಕು ರಾಜನು ಸದ್ಗುರುವಿನ ಮಾರ್ಗದರ್ಶನ ಮತ್ತು ತಾನು ನಿರ್ಧರಿಸಿದ್ದೇ ಸರಿ ಎಂಬ ಹಠ ಇರದೆ ಇತರರ ಮಾತಿನಲ್ಲಿಯೂ ಹುರುಳು ಇರುತ್ತದೆ ಎಂಬ ತೆರೆದ ಮನದಿಂದ ಇರುವುದು ಅತಿ ಮುಖ್ಯ ಹೀಗೆ ಜನಮೇಜಯ ಭೂಪಾಲ ಸನತ್ಸುಜಾತ ಮುನಿಯು ಧೃತರಾಷ್ಟ್ರನಿಗೆ ಅನೇಕ ನೀತಿ ಧರ್ಮಗಳನ್ನು ಬೋಧಿಸಿದ ಮಗನಾದ ದುರ್ಯೋಧನನ ಮೇಲಿನ ಮೋಹದಿಂದ ತಪ್ಪು ಮಾಡುತ್ತಿದ್ದಾನೆ ಇದು ಕುರುಕುಲದ ಕ್ಷೇಮವನ್ನು ಕೆಡಿಸಿ ವಂಶನಾಶಕ್ಕೆ ಹೇತು ಆಗುತ್ತದೆ ಎಂದು ಎಚ್ಚರಿಸಿದರು ಮುನಿ ಬ್ರಹ್ಮಚರ್ಯ ವ್ರತದ ಮುಖ್ಯತ್ವ ಇಂದ್ರಿಯ ನಿಗ್ರಹಗಳ ಅವಶ್ಯಕತೆ ಬ್ರಹ್ಮಜ್ಞಾನವನ್ನು ಸಂಪಾದಿಸುವ ಅಗತ್ಯ ವ್ಯವಹಾರ ಜ್ಞಾನವನ್ನು ಪಡೆದಿರಬೇಕಾದ ಅನಿವಾರ್ಯ ಯಾವುದನ್ನ ಮಾಡಿದರೆ ಕ್ಷೇಮ ಯಾವುದನ್ನ ಬಿಡದೇ ಇದ್ದರೆ ನಾಶ ಎಂಬುದರ ಬಗೆಗೆ ನಿಷ್ಕೃಷ್ಟವಾದ ತಿಳುವಳಿಕೆ ಹೀಗೆ ಆತ್ಮೋನ್ನತಿಗೆ ಬೇಕಾದ ಹತ್ತು ಹಲವು ಅಂಶಗಳನ್ನು ತಿಳಿಸಿದರು ಬ್ರಹ್ಮ ಸಾಕ್ಷಾತ್ಕಾರ ಪಡೆದಿದ್ದ ಸನತ್ಸು ಮುನಿ ಸರಳವಾಗಿಯೂ ಸುಲಭವಾಗಿಯೂ ಸಾಮಾನ್ಯ ಜ್ಞಾನ ಇರುವವರೂ ತಿಳಿದುಕೊಳ್ಳುವಂತೆಯೂ ಹೇಳಿದ್ದಾರೆ ತತ್ವಗಳನ್ನು ತಿಳಿಸುವಾಗ ಹಿಂದಿನವರು ಒಂದು ಸುಲಭ ಮಾರ್ಗವನ್ನ ಅನುಸರಿಸುತ್ತಿದ್ದರು ಎಂಬುದನ್ನು ನಾವು ಕಾಣುತ್ತೇವೆ ಅಜಗರ ನೀತಿ ಇರಲಿ ಭೀಷ್ಮರ ಉಪದೇಶವಿರಲಿ ವಿದುರ ನೀತಿ ಇರಲಿ ಒಬ್ಬಾತನು ಅವನತಿಯಿಂದ ತಪ್ಪಿಸಿಕೊಳ್ಳಲು ಕೈಗೊಳ್ಳಬೇಕಾದ ಕ್ರಮ ಮೂರು ನಾಲ್ಕು ಐದು ಏಳು ಹತ್ತು ಹನ್ನೆರಡು ಮುಖ್ಯಾಂಶಗಳನ್ನು ನೆನಪಿಟ್ಟುಕೊಂಡು ಅವುಗಳಿಂದ ದೂರ ಇರಬೇಕು ಎಂದು ಪ್ರಗತಿ ಪಥದಲ್ಲಿ ಸಾಗಿ ಆದರ್ಶ ವ್ಯಕ್ತಿಯಾಗಿ ಸುಖಿಯಾಗಬೇಕು ಕೀರ್ತಿ ಗಳಿಸಬೇಕು ಎಂದಿರುವವನು ಏನು ಮಾಡಬೇಕು ಈ ಈ ನಾಲ್ಕು ಆರು ಎಂಟು ಹತ್ತು ನೀತಿ ನಿಯಮಗಳನ್ನು ಪಾಲಿಸಬೇಕು ಎಂದು ಹೇಳುತ್ತಾರೆ ಸನತ್ಸುಜಾತ ಮುನಿಯು ಇದೇ ರೀತಿ ಧೃತರಾಷ್ಟ್ರನಿಗೆ ತಮ್ಮ ಉಪದೇಶದ ಕೊನೆಯಲ್ಲಿ ಹೇಳಿದ್ದಾರೆ ಮೋಕ್ಷಕ್ಕೆ ಇರುವ ಮೂರು ಸೂತ್ರಗಳು ರಾಜನು ಇಂದ್ರಿಯ ತ್ಯಾಗ ಮತ್ತು ಅಪ್ರಮಾದ ಎಂದರೆ ಎಚ್ಚರ ತಪ್ಪಿ ಸ್ಮೃತಿ ತಪ್ಪಿ ದುಡುಕಿ ತಪ್ಪು ಮಾಡುವುದು ಒಬ್ಬನಲ್ಲಿ ಸ್ನೇಹ ಸೌಹಾರ್ದ ಇರುವುದು ನಿಜ ಪರತೆ ಇದೆ ಎಂದು ತಿಳಿದುಕೊಳ್ಳಬೇಕಾದರೆ ಮಹಾರಾಜ ಈ ಆರು ಲಕ್ಷಣಗಳು ಅವನಲ್ಲಿ ಇವೆಯೇ ಎಂದು ನೋಡಬೇಕು ಮಿತ್ರರ ವ್ಯಸನ ಸಂಕಟ ನೋಡಿ ವ್ಯಥಪಡುವುದು ಆತನ ಅಭ್ಯುದಯವನ್ನು ಕಂಡು ಹರುಷಗೊಂಡು ಹಿಗ್ಗುವುದು ನಿಜವಾದ ಮಿತ್ರ ತನ್ನಲ್ಲಿದ್ದ ತನಗೆ ಅತ್ಯಂತ ಪ್ರಿಯವಾದ ವಸ್ತುವನ್ನು ಕೇಳಿದರೂ ಕೊಟ್ಟು ಆಪ್ತನಿಗೆ ಒಮ್ಮೆ ಕೊಟ್ಟ ಮೇಲೆ ಕೊಟ್ಟೇ ಕೊಟ್ಟೆ ಎಂದು ಹೇಳಿಕೊಳ್ಳದೆ ಕೊಟ್ಟದ್ದಕ್ಕಾಗಿ ಕೊರಗದೆ ಇರುವುದು ತನಗೆ ಉಪಕರಿಸಿದವನು ತನ್ನಲ್ಲಿನ ಸಕಲ ಸೌಭಾಗ್ಯವನ್ನು ಕೇಳಿದರೂ ಕೂಡ ಹಿಂಜರಿಯದೆ ಒಪ್ಪಿಸಲು ಸಿದ್ಧನಿರುವವನು ಮತ್ತು ಮಿತ್ರನಿಂದ ತನಗೆ ಎಷ್ಟು ಕಷ್ಟ ಎಂಥ ಕಷ್ಟ ಬಂದರೂ ಹಿಂತೆಗೆಯದೆ ಹಿಂಜರಿಯದೆ ಎದುರಿಸುವವನು ಇವು ಆರು ಸನ್ಮಿತ್ರನ ಲಕ್ಷಣ ರಾಜನ್ ಕೆಟ್ಟ ಸ್ವಭಾವದವರು ಯಾರು ಎಂದು ಕಂಡುಹಿಡಿಯಲು ಆರು ಮಾನದಂಡ ದುರಾಶೆ ಉಳ್ಳವನು ನಿರ್ದಯಿ ಕಟುವಾಗಿ ಕ್ರೂರವಾಗಿ ಮಾತನಾಡುವವನು ಬಾಯಾಡಿ ಎಂದರೆ ಅತಿಯಾಗಿ ಹರಟುವವನು ಒಮ್ಮೆ ಕೋಪ ಬಂದರೆ ಅದನ್ನು ಬಹುಕಾಲ ಮನಸ್ಸಿನಲ್ಲೇ ಇಟ್ಟುಕೊಳ್ಳುವವನು ಮತ್ತು ತನ್ನನ್ನು ತಾನೇ ಹೊಗಳಿಕೊಳ್ಳುವವನು ಮುನಿವರಿಯ ಪಾಪಿಗಳು ಪಾಪಿಗಳು ಎನ್ನುತ್ತಾರೆ ನಿಜಕ್ಕೂ ಯಾವುದು ಪಾಪ ಪಾಪಿಗಳು ಯಾರು ಎಂದು ಧೃತರಾಷ್ಟ್ರ ಕೇಳಿದ್ದಕ್ಕೆ ರಾಜನು ಈ ಏಳು ಸ್ವಭಾವಗಳು ಒಬ್ಬನಲ್ಲಿ ಕಂಡುಬಂದರೆ ಅಂಥವನನ್ನ ಪಾಪಿ ಎಂದು ಪರಿಗಣಿಸುತ್ತಾರೆ ಇನ್ನು ಹಲವು ಕಾರಣಗಳು ಇರಬಹುದು ಆದರೆ ಈ ಏಳು ನಿವಾರಿಸುವಂತಹ ಪಾಪಗಳು ಸನತ್ಸುಜಾತರು ಹೇಳುತ್ತಾರೆ ಭೋಗಮಗ್ನಾಗಿರುವುದು ದುರ್ಮಾರ್ಗಿ ದುರಹಂಕಾರಿ ದಾನ ಮಾಡಿ ಮಾಡಿದೆ ಮಾಡಿದೆ ಎಂದು ಕೊಚ್ಚಿಕೊಳ್ಳುವುದು ಕೃಪಣ ಆಗಿದ್ದು ದುರ್ಬಲನಾಗಿ ಇರುವುದು ಆತ್ಮಸ್ತುತಿಪ್ರಿಯ ಮತ್ತು ಕೈ ಹಿಡಿದ ಧರ್ಮಪತ್ನಿಯನ್ನು ಪ್ರೀತಿಸುವುದಕ್ಕೆ ಬದಲಾಗಿ ದ್ವೇಷಿಸುವುದು ಇವು ನಿವಾರಣೀಯ ಪಾಪಗಳು ನಿಜವಾಗಿಯೂ ಬ್ರಾಹ್ಮಣನಾಗಿರುವವನ ಲಕ್ಷಣಗಳು ಹನ್ನೆರಡು ಎನ್ನುತ್ತಾರೆ ಧರ್ಮ ಸತ್ಯ ತಪಸ್ಸು ಇಂದ್ರಿಯ ಕೆಟ್ಟ ಕೆಲಸದ ಬಗೆಗೆ ನಾಚಿಕೆ ನಿರ್ಮತ್ಸರ ಸುಖ ದುಃಖಗಳನ್ನು ಸಹಿಸುವ ಸಾಮರ್ಥ್ಯ ಅಸೂಯ ಇಲ್ಲದೇ ಇರುವುದು ದಾನ ಅಧ್ಯಯನ ಸೈರಣೆ ಮತ್ತು ಧೈರ್ಯ ಇವು ನಿಜಕ್ಕೂ ಬ್ರಾಹ್ಮಣನ ವ್ರತಗಳು ಪರದೂಷಣೆ ಎಂಬುದು ಬ್ರಾಹ್ಮಣನಾದವನಿಗೆ ನಿಷಿದ್ಧ ಎಂದರು ಮುನಿಗಳು ಹಾಗೆ ಮಾಡುವ ಬ್ರಾಹ್ಮಣ ನರಕಕ್ಕೆ ಹೋಗುತ್ತಾನೆ ಎಂದರು ಮಹಾರಾಜ ನಿನಗೆ ಈವರೆಗೆ ತಿಳಿಸದೇ ಇರುವ ಒಂದೆರಡು ಮುಖ್ಯ ವಿಷಯಗಳು ಇವೆ ಕೇಳು ನಿನ್ನ ಮನಶಾಂತಿಗಾಗಿ ಹದಿನೆಂಟು ದೋಷಗಳನ್ನು ಒಳಗೊಂಡ ಮದ ಎಂದರೆ ಅಹಂ ಅನ್ನ ತ್ಯಜಿಸಲೇಬೇಕು ನೀನು ಮಹಾರಾಜ ಅವು ಯಾವುವೆಂದರೆ ಜನಕ್ಕೆ ಲೋಕಕ್ಕೆ ಕೆಡುಕು ಮಾಡುವ ಕಾರ್ಯ ಒಳ್ಳೆಯ ಕೆಲಸಕ್ಕೆ ಅಡ್ಡಿ ತರುವುದು ಅಸೂಯೆ ಕಾಮ ಕ್ರೋಧ ಪರಾವಲಂಬನೆ ಪರನೆಂದೆ ಚಾಡಿ ಹೇಳುವುದು ಧನದ ದುರ್ವಿನಿಯೋಗ ಮಾತ್ಸರ್ಯ ಪ್ರಾಣಿಹಿಂಸೆ ಅಸಹನೆ ವ್ಯಾಮೋಹ ದೈವದಲ್ಲಿ ನಂಬಿಕೆ ಇಲ್ಲದೇ ಇರುವುದು ಅತಿಯಾಗಿ ಹರಟುವುದು ಒಳಿತು ಕೆಡುಕುಗಳ ವ್ಯತ್ಯಾಸವನ್ನು ಸಹ ತಿಳಿಯದೇ ಇರುವುದು ಪರರ ಹಾನಿಯನ್ನೇ ಬಯಸುವುದು ಇವೆಲ್ಲವೂ ಮದ ಅಥವಾ ಗರ್ವ ಅಥವಾ ದುರಹಂಕಾರದಿಂದ ಹುಟ್ಟುವ ದುರ್ಗುಣಗಳು ಮದ ಬಿಟ್ಟು ವಿನೀತನೂ ವಿನಯಶೀಲನೂ ಆದರೆ ಆ ಮದವು ನೀಗಿ ಈ ಹದಿನೆಂಟು ದುರ್ಗುಣಗಳಿಂದಲೂ ಮುಕ್ತನಾಗಬಹುದು ರಾಜನು ಮಹಾರಾಜ ಬ್ರಹ್ಮಜ್ಞಾನ ಪಡೆಯುವ ಅಪೇಕ್ಷೆ ನಿನಗೆ ಇರುವುದಾಗಿ ಹೇಳಿದೆ ಅಲ್ಲವೇ ಆತ್ಮದ ಲಕ್ಷಣಗಳನ್ನು ತಿಳಿದುಕೊಳ್ಳಬೇಕು ಎಂಬ ಇಚ್ಛೆ ಇರುವುದಾಗಿ ನೀನು ಹೇಳಿದೆ ಅಲ್ಲವೇ ಆ ಪರಮಾತ್ಮನ ರೂಪಕ್ಕೆ ಎಣೆಯಾದುದು ಬೇರೊಂದಿಲ್ಲ ಮಹಾರಾಜ ಉಪಮಾನವೇ ಹೋಲಿಕೆಯೇ ಇಲ್ಲ ಪರಮಾತ್ಮ ಪರಮಾತ್ಮನೇ ಆ ರೂಪವನ್ನ ಕಂಗಳಿಂದ ಕಂಡವರಿಲ್ಲ ಇಂದ್ರಿಯಗಳಿಗೆ ಇರಲಿ ಬುದ್ಧಿಗೂ ಅದು ಅಗೋಚರ ನೋಡ ಸಿಗದು ಮನಸ್ಸಿನಿಂದ ಊಹಿಸುವುದಕ್ಕೂ ಆಗದು ಅಂತಹ ಪರಮಾತ್ಮನನ್ನ ಹೃದಯದಲ್ಲಿ ಯಾರು ಕಾಣುವರೋ ಅಂತಹವರಿಗೆ ಮೋಕ್ಷವು ಅಂಗೈಯ ಮೇಲೆಯೇ ಇರುತ್ತದೆ ಅವರು ಯೋಗಸಿದ್ಧರು ಎನಿಸಿಕೊಳ್ಳುತ್ತಾರೆ ರಾಜೇಂದ್ರ ನಿನಗೆ ಬ್ರಹ್ಮಜ್ಞಾನ ನಿನ್ನ ಯೋಚನೆ ಮಾತು ಕಾರ್ಯ ಮೂರು ಏಕರೀತಿಯದಾಗಿರಬೇಕು ನೀಚ ವಿಚಾರ ಬರಕೂಡದು ಕಂಡೆಯಾ ನಿನ್ನಲ್ಲಿ ಜ್ಞಾನಬಲ ವರ್ಧಿಸಬೇಕು ಜ್ಞಾನಿಗಳು ಯೋಗ ಸಿದ್ಧರೂ ಆದವರೇ ಆ ಪರಮಾತ್ಮನನ್ನ ಕಾಣಬಲ್ಲರು ಎಲ್ಲರ ಹೃದಯದಲ್ಲಿಯೂ ಅಡಗಿರುವ ಪರಮಾತ್ಮನನ್ನ ಕಾಣುವುದೇ ಪ್ರತಿಯೊಬ್ಬರ ಧ್ಯೇಯ ಆಗಬೇಕು ಜನ್ಮರಹಿತನಾದ ಆ ಪರಮಾತ್ಮ ಸರ್ವವ್ಯಾಪಿ ಅವನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ ಎಲ್ಲರೂ ಪ್ರಯತ್ನಿಸಬೇಕು ರಾಜನು ಅಣುವಿಗಿಂತ ಅಣು ಮಹತ್ತಿಗಿಂತ ಮಹತ್ತಾದ ಆ ಪರಮಾತ್ಮ ಸರ್ವಭೂತಗಳ ಹೃದಯಾಂತರಾಳದಲ್ಲಿ ವಿರಾಜಿಸುತ್ತಿರುವ ಆ ಪರಮಾತ್ಮನನ್ನ ಜ್ಞಾನಿಗಳು ತಿಳಿಯುತ್ತಾರೆ ನಾನು ನನ್ನದು ಎಂಬುದನ್ನು ಬಿಟ್ಟು ಎಲ್ಲವೂ ಅವನದು ಎಂಬ ಭಾವನೆ ಬಂದಾಗ ಜ್ಞಾನೋದಯವಾಗುತ್ತದೆ ಅದುವೇ ಈಶ್ವರ ಸಾಕ್ಷಾತ್ಕಾರದ ಪ್ರಾರಂಭ ಎಂದು ಹೇಳಿ ಮುಗಿಸಿದರು ಸನತ್ಸುಜಾತ ಮುನಿ ಹೀಗೆ ಜನಮೇಜಯ ಧೃತರಾಷ್ಟ್ರನು ವಿದುರ ಸನತ್ಸುಜಾತರ ಹಿತೋಪದೇಶಗಳನ್ನು ಕೇಳಿ ರಾತ್ರಿಯನ್ನು ಕಳೆದ ಜನಮೇಜಯ ಭೂಪಾಲ ಮರುದಿನ ಬೆಳಿಗ್ಗೆ ಧೃತರಾಷ್ಟ್ರ ಮಹಾರಾಜ ಸಭೆ ಸೇರಿಸಿದ ದುರ್ಯೋಧನನ ಕಡೆಯ ರಾಜರೆಲ್ಲರೂ ಬರಬೇಕು ಪಾಂಡವರಿಂದ ಸಂಜಯ ತಂದಿರುವ ಸಂದೇಶವನ್ನು ಕೇಳಬೇಕು ಎಂದು ಆಜ್ಞಾಪಿಸಿದ ಓಲಗ ಶಾಲೆಯಲ್ಲಿ ನೆರಗಿದನು ಸಭ್ಯರನು ಆಪ್ತ ಮಂತ್ರಿಗಳ ಕೇಳುವೆವು ಕರೆ ಸಂಜಯನನು ಕೇಳುವೆವು ಕರೆ ಸಂಜಯನನು ಅವರೋ ಲಗದ ಮೈ ಕರೆ ಸಂಜಯನನು ಎಂದು ನೃಪಾಲ ನಟ್ಟಿದ ದೂತರೊಡನೆ ಐ ತಂದನೋಲಗೇ ಅದೇ ರೀತಿ ದೂತರು ಸುದ್ದಿಯನ್ನ ಎಲ್ಲರಿಗೂ ಮುಟ್ಟಿಸಿದರು ಸಭೆಗೆ ಭೀಷ್ಮರು ದ್ರೋಣರು ಕೃಪಾಚಾರ್ಯ ಶಲ್ಯ ಕೃತವರ್ಮ ಜಯದ್ರಥ ಕರ್ಣ ಅಶ್ವತ್ಥಾಮ ಸೋಮದತ್ತ ಬಾಖ್ಲಿಕಾ ಮೊದಲಾದವರು ಬಂದು ಕುಳಿತರು ಪ್ರಾಜ್ಞನೂ ಜ್ಞಾನಿಯೂ ಆದ ವಿದುರನು ಧೃತರಾಷ್ಟ್ರನನ್ನು ಮುಂದಿಟ್ಟುಕೊಂಡು ಸಭೆಗೆ ಪ್ರವೇಶಿಸಿದ ಸಂಜಯ ಕುರುಕುಲದ ಮುಖ್ಯಸ್ಥರಾದ ಧೃತರಾಷ್ಟ್ರ ಗಾಂಧಾರಿ ಆದಿಯಾಗಿ ಎಲ್ಲರಿಗೂ ನಮಸ್ಕಾರ ಮಾಡಿದ ಕುರುಪವೃಂದವನು ಗಾಂಧಾರಿಯನು ಯಮನಂದನನು ಬೆಸಗೊಂದು ಕಳುಹಿದನು ಉಚಿತ ವಚನದಲ್ಲಿ ಎಂದು ಬಳಿಕಿನ ರಾಜಕಾರ್ಯವನಂದು ಭಿನ್ನಯಿಸಿದನು ಎನ್ ಬಳಿಕಿನ ರಜ ಕಾರ್ಯವನಂದು ಭಿನ್ನಯಿಸಿದನು ಚಿತ್ತೈಸಂದು ಧೃತರಾಷ್ಟ್ರಂಗೆ ದುರ್ಯೋಧನಗೆ ಕೈ ಮುಗಿದು ರಾಜ ಯುಧಿಷ್ಠಿರನು ತನ್ನ ನಮಸ್ಕಾರ ತಿಳಿಸಿ ಕುಶಲ ಪ್ರಶ್ನೆ ಮಾಡಿದ ಎಂದು ಹೇಳಿ ಧೃತರಾಷ್ಟ್ರ ದುರ್ಯೋಧನರಿಗೆ ಪುನಃ ನಮಿಸಿ ಮಾತನಾಡತೊಡಗಿದ ಸಂಜಯ ಕರ್ಣ ಶಕುನಿ ದುಃಾಸನರೊಂದಿಗೆ ದುರ್ಯೋಧನ ಕುಳಿತಿದ್ದ ಸಂಜಯ ಧೃತರಾಷ್ಟ್ರನ ಮಂತ್ರಿಯೂ ಸಾರಥಿಯೂ ಆಗಿದ್ದ ಗವಲ್ಗಣ ಎಂಬುವನ ಮಗ ಬಾಲ್ಯದಿಂದ ಧೃತರಾಷ್ಟ್ರನ ಸಂಗಡವೇ ಇದ್ದವನು ಧೃತರಾಷ್ಟ್ರನಿಗೆ ಇದು ಸರಿ ಇದು ತಪ್ಪು ಎಂದು ಹೇಳುವಷ್ಟು ಸ್ವಾತಂತ್ರ್ಯ ಪಡೆದಿದ್ದವನು ಸತ್ಯವಂತ ಪ್ರಾಮಾಣಿಕ ಸ್ವಾಮಿಷ್ಠ ಮುಖ್ಯವಾಗಿ ತನ್ನ ಪ್ರಭು ಧೃತರಾಷ್ಟ್ರನೂ ಅವನ ಮಗ ಕೌರವನೂ ನ್ಯಾಯವಾಗಿ ನಡೆದುಕೊಂಡು ಸುಖವಾಗಿ ಇರಬೇಕು ಎಂಬುದೇ ಅವನ ಇಚ್ಛೆ ಆಗಿತ್ತು ಜಿಯ ಪಾಂಡವರಾಯರಲ್ಲಿಗೆ ಹೋಗಿ ಬಂದೆ ಅವರ ಐಶ್ವರ್ಯ ಅವರ ಬಲ ಅವರ ಮಹಿಮೆಗಳನ್ನು ಎರಡು ಸಾವಿರ ನಾಲಿಗೆಯುಳ್ಳ ವರ್ಣಿಸಲು ಆಗುವುದಿಲ್ಲ ಎಂದ Jihya binnakhavu Jihya binnakhavu Indupa'nda varayanaishwariyavam Saabidabaya sattpamukhalalala valla వరాయనైশ্বর్య వ సావిదబాయ సత్వను హోగలళలవల్లా ఎన్నపాడేను ఇను ఆ వీరర తోಳ್వల వీర ప్రతాప నాయకర కడుహుగలను ಅವರವರಾಯ ದಾನ ಅನಿಬಾರಿ ಕಮಲ ದಳಾಯಕ್ಷಣಾ ದಳ ವಿಚಿತ್ರ ತಾರೂ ಅನಿಬಾರಿ ಇವೆಲ್ಲವೂ ಇರುವುದರ ಜತೆಗೆ ಆ ಮಹಾಮಹಿಮನಾದ ಶ್ರೀಕೃಷ್ಣನ ಸಂಪೂರ್ಣ ಬೆಂಬಲ ಅವರಿಗೆ ಪಾಂಡವರಿಗೆ ಇದೆ ಎಂದ ನಾನು ಅಲ್ಲಿಗೆ ಹೋಗಿ ನೀವಿತ್ತ ಸಂದೇಶವನ್ನು ತಿಳಿಸಿದ ಕೂಡಲೇ ಮಹಾರಾಜ ಓಲಗದೊಳು ಬೆತ್ತು ಹೂಳಿ ತಾಮ ತಾಮಗೆದೂ ಕೈ ಗಟ್ಟಿ ಹಿಂಡಿತ ಆ ಸಭೆಯಲ್ಲಿ ಇದ್ದವರೆಲ್ಲರ ತೋಳುಗಳು ಕಬ್ಬಿಣದಂತೆ ಗಟ್ಟಿಯಾಗಿ ಅವರುಗಳ ಮೈ ಉಬ್ಬಿ ಸಿಂಹಗಳಂತೆ ಕೆರಳಿ ನನ್ನನ್ನು ಜರೆದು ಮಾತನಾಡಿದರು ರಾಜನ್ ಕಾಳಗಕ್ಕೆ ಸಜ್ಜಾಗಿ ನಿಂತು ಮಹಾರಾಜ ಧರ್ಮನಂದನ ನನ್ನನ್ನು ಸಮಾಧಾನಪಡಿಸಿದ ಅನಂತರ rajana mele santaisidanu dharmamrulalenu mele santaisidanu dharmamrulalenu alimbalika muraharana yak ಕರೆಸಿದನು ಶ್ರೀಕೃಷ್ಣನ ಬಿಡಾರಕ್ಕೆ ಬರಬೇಕು ಸಂಜಯ ಎಂದು ಅರ್ಜುನ ನನಗೆ ತಿಳಿಸಿದ ಶ್ರೀಕೃಷ್ಣನ ಅಂತಃಪುರಕ್ಕೆ ಹೋದೆ ಭಯದಿಂದಲೇ ಹೋದೆ ಭಕ್ತಿಯಿಂದ ಕೈಮುಗಿದೆ ಅಲ್ಲಿ ಮಹಾರಾಜ ದೇವನಿದ್ದನ್ ಸತ್ಯ ಮಾದೇವಿಯರ್ ದೇವನಿತನೂ ನುಮಲಗಿ ಅರ್ಜುನ ದೇವನ ಕದ ಮೇಲ್ ಸಿರಿ ದೇವನಿತನು ಶ್ರೀಕೃಷ್ಣ ಅರ್ಜುನ ಸತ್ಯಭಾಮೆ ದ್ರೌಪದಿಯರು ಮಾತ್ರವೇ ಇದ್ದರು ಬೇರೆ ಯಾರೂ ಅಲ್ಲಿರಲಿಲ್ಲ ರತ್ನಖಚಿತವಾದ ಹಾಸಿಗೆಯ ಮೇಲೆ ಸಂತೋಷದಿಂದ ಕುಳಿತಿದ್ದರು ಶ್ರೀಕೃಷ್ಣ ಸತ್ಯಭಾಮೆಯ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದ್ದ ಅರ್ಜುನ ಶ್ರೀಕೃಷ್ಣನ ಪಾದಗಳು ಎರಡನ್ನೂ ತನ್ನ ಮಡಿಲಲ್ಲಿ ಎತ್ತಿ ಇಟ್ಟುಕೊಂಡಿದ್ದ ಅರ್ಜುನನ ಪಾದಗಳನ್ನು ದ್ರೌಪದಿಯು ತನ್ನ ತೊಡೆಯ ಮೇಲೆ ಇರಿಸಿಕೊಂಡು ಒತ್ತುತ್ತಿದ್ದಳು ಅರ್ಜುನನು ನಾನು ಅಲ್ಲಿಗೆ ಹೋದ ಕೂಡಲೇ ನಾವು ಬರಲು ಯಮಗು ಉಚಿತದಲ್ಲಿ ಸಂಭಾವನೆಯ ಮಾಡಿದರು ನು ಬರಲು ಯಮಗು ಉಚಿತದಲ್ಲಿ ಸಂಭಾವನೆಯ ಮಾಡಿದರು ನಮಗಿ ನಾವುದನ್ನು ನೇಮಿಸಿದಿರೀನಲು ಒಂದು ಸುವರ್ಣಾಸನವನ್ನು ತೋರಿಸಿ ಅರ್ಜುನ ನನ್ನನ್ನು ಅದರ ಮೇಲೆ ಕುಳಿತುಕೊಳ್ಳಲು ಹೇಳಿದ ಅವರು ನಾಲ್ವರೇ ಏಕಾಂತದಲ್ಲಿ ಇದ್ದಾಗ ಅಲ್ಲಿಗೆ ನನ್ನನ್ನು ಕರೆಸಿಕೊಂಡದ್ದನ್ನು ಕಂಡು ಮಹಾರಾಜ ವಿಸ್ವಿತನಾದೆ ನಾನು ಆನಂದ ಬಾಷ್ಪ ಕೃಷ್ಣಾರ್ಜುನರು ಅಷ್ಟು ಸಲಿಗೆಯಿಂದ ಇದ್ದದನ್ನು ಕಂಡು ರೋಮಾಂಚನಗೊಂಡೆ ಶೂರಾಧಿಶೂರರಾದ ಅವರಿಬ್ಬರು ಒಂದೇ ಮಂಚದ ಮೇಲೆ ಅಷ್ಟು ಸ್ನೇಹದಿಂದ ಇದ್ದದನ್ನು ಕಂಡು ಭಯಗೊಂಡೆ ರಾಜನ್ ಭಯಗೊಂಡೆ ನನಗೆ ಪಾಂಡವರು ಕೌರವರು ಎರಡೂ ಕಡೆಯವರ ಮೇಲೆ ಸಮಾನ ಪ್ರೀತಿ ಇದೆ ಸಂಜಯ ಎಂದು ಶ್ರೀಕೃಷ್ಣ ನನ್ನನ್ನು ಕುರಿತು ಹೇಳಿದ ತಂಡದಲ್ಲಿ ಯಮತೆ ಯಮಗೆ ಸರಿಯಿ ತಂಡದಲ್ಲಿ ಯಮತೆ ಬೇರೊಬ್ಬರಲಿ ಪಕ್ಷಭ್ರಮೆಯ ಮಾಡೆವು ಹಿತವ ಬಯಸುವೆವು ಎರಡು ಸಂತತಿಗೆ ಯಾವ ಒಂದು ಕಡೆಯ ಮೇಲೂ ಸಂಜಯ ನಾನು ಪಕ್ಷಪಾತವನ್ನು ತೋರಿಸುವುದಿಲ್ಲ ಎರಡೂ ಸಂತತಿಗೆ ಕ್ಷೇಮ ಆಗಬೇಕು ಎಂಬುದೇ ನನ್ನ ಬಯಕೆ ದೃಪದ ರಾಜಕುಮಾರಿ ಯಾಜ್ಞಸೇನೆ ದ್ರೌಪದಿ ತುಂಬಿದ ಸಭೆಯಲ್ಲಿ ಉಟ್ಟ ಸೀರೆಯನ್ನು ಸೆಳೆಯಲ್ಪಟ್ಟಾಗ ಸಂಜಯ ಕಮಲಾಮುಖಿ ಸೂಲಿ ಲಕ್ಷ್ಮೀ ರಾಮಾಯಣ ಲಕ್ಷ್ಮೀ ರಮಣ ಲಕ್ಷ್ಮೀ ರಮಣಾಯ ದೊರಾಲಿ ದೊಡೆ ಸಂಜಯ ಕಮಲಮುಖಿ ಸೂರಿ ಬಣೆ ತೂ ಲಕ್ಷ್ಮೀ ರಮಣ ಲಕ್ಷ್ಮೀ ರಮಣ ಲಕ್ಷ್ಮೀ ರಮಣಾಯ ದೊರಾಲಿ ದೊಡೆ ಸಂಜಯ ನೊಂದೆ ನಾನೆಂದ ಲಕ್ಷ್ಮೀರಮಣ ಲಕ್ಷ್ಮೀರಮಣ ಲಕ್ಷ್ಮೀ ಎಂದು ಕಂಬನಿ ಗರೆಯುತ್ತ ವರಲಿದ್ದನ್ನು ಕೇಳಿ ಕಡುನೊಂದೆ ಸಂಜಯ ಕಡುನೊಂದೆ ಮಾನ ಹೋಗುತ್ತಿದೆ ಐವರು ಗಂಡರಿದ್ದು ನನ್ನ ಸ್ಥಿತಿ ಹೀಗಿದೆ ಗೋವಿಂದ ಕಾಪಾಡು ಎಂದು ಪ್ರಾರ್ಥಿಸಿದ ದ್ರೌಪದಿಗೆ ನಾನು ಹಗ್ಗಿಗರಾಗಿದ್ದೇನೆ ಸಂಜಯ ಋಣಿಯಾಗಿದ್ದೇನೆ ಕಾಬು ದೈ ಗೋ ವಿ ಕಾಬು ಗೋವಿಂದ ಸಲಹೈ ದೇವಕೀಸುಧ ಗಣ ಭಾವಿತೂ ನೀಡ ಈ ಮಹಾಕೃತಿಯನ್ನ ಓದುವುದರಿಂದ ಹೇಳುವುದರಿಂದ ನಮಗೇನು ಲಾಭ ಫಲ ಯಾವುದು ವೇದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃತಪಸಿ ಫಲವೂ ಜ್ಯೋತಿಷಮಯ ಫಲ ಮೇ ದಿನಿತ್ಯ ಫಲ ವಸ್ತ್ರ ಕನ್ಯ ಫಲವ ಗುರು ಆ ದರಿ ಆದರಿ ಆದರಿ ಸೀ ಭಾರತ ಗುಣ ಒಂದರವ ಕೇರ್ರಿಗೆ ಮೂರು ಬಾರಿ ಹೇಳುತ್ತಿದ್ದಾರೆ ಆಧರಿಸಿ ಆಧರಿಸಿ ಆಧರಿಸಿ ಒಂದಕ್ಷರವ ಕೇರರಿಗೆ ನಮಕ ವಿದ್ವಾನ್ ಹೊಸಹಳ್ಳಿಯ ರಾಮಶಾಸ್ತ್ರಿಗಳ ಮಗ ಕೇಶಮೂರ್ತಿಗಳು ಮನಸ್ಸು ಮಾತು ಕೃತಿ ಮೂರಕ್ಕೂ ಈ ಮಹಾಭಾರತ ನೆರವಾಗಬೇಕು ಎನ್ನುತ್ತಿದ್ದಾರೆ ಶ್ರವಣ ಮನನ ನಿಧಿಧ್ಯ ಕೇಳಿದರಿಗೆ ಎಂದರೆ ಬರಿ ಕೇಳುವವರಿಗೆ ಮಾತ್ರವಲ್ಲ ಸಕಲ ಫಲಗಳು ಯಾರಿಗೆ ದೊರಕುತ್ತವೆ ಕೇಳದು ಅದರಂತೆ ನಡೆದುಕೊಂಡವರಿಗೆ ಎನ್ನುತ್ತಿದ್ದಾರೆ ಎಲ್ಲಿ ಫಲ ನಮಗೆ ಬಹಳ ಮುಖ್ಯ ಮತ್ತೊಮ್ಮೆ ಕೇಳೋಣವೇ ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಿ ತಪಸಿ ನ ಫಲವೂ ಜ್ಯೋತಿಷೋಮಯ ಮೇ ದಿನಿಯ ನೋಡಿ ಸ ಫಲ ವಸ್ತ್ರ ಕನ್ಯ ಫಲ ಬಗು ಆ ದೀ ಆದಿ ಿಭಾದ ತೊಳು ಒಂದಕ್ಷದ ವಕೇದರಿಗೆ ಹೇ ಹೇ ವೇದ ಪಾರಾಯಣದ ಫಲ ಈ ವೇದ ಪುರುಷ ಯಾರು ಯಾರು ವೇದ ಪುರುಷನ ಸುಧನ ಸೂತನ ಸಹೋರ ಹೆ ಮಗನ ಮಗನ ತಲೋರಿಯ ಮಾತುಲೂಬನ ಅತುಲ ಭೂಜಲರಿ ಕಾಪಿ ಜರಿ anna nam ejanadini jathavadani janisanaadimu ruti salaho aanadim ruti salaho gadugina vidana